ಇಲ್ಲಿ ಅಂತಪುರಗಿಂತೆ ನೇರವಾಗಿ ಸಂಬಂಧಿಸಿದ್ದು ಬೇಲೂರಿನ ಚನ್ನಕೇಶವ ದೇವ ಚನ್ನಕೇಶವ ದೇವಾಲಯದಲ್ಲಿರುವಂತಹ ಮದರಿಕೆಯೇ ಸ್ಥಿತಸ ಗತಿ ಚಿಂತನ ಹೇಳಿ ಒಂದೊಂದು ಮಾತಿದೆ ಸ್ಟ್ಯಾಟಿಕ್ ಆಗಿರುವಂತಹ ಗತಿಯ ಬಗ್ಗೆ ಚಿಂತನೆ ಮಾಡಬೇಕು ನಿಂತು ಹೋಗಿದ್ರೆ ಮುಂದೆ ಮುಂದುವರಿಸೋದಂತೆ ಯೋಚನೆ ಮಾಡಬೇಕು ಅಂತ ಈ ಮದರಿಕೆಗಳೆಲ್ಲವೂ ಕೂಡ ಸ್ಥಿತವಾಗಿರುವ ಒಪ್ಪೊಂದು ಸ್ಥಿತಿ ಇದೆ ಆ ಸ್ಥಿತಿಯ ಒಳಗಡೆ ಇರುವಂತಹ ಗತಿಯನ್ನು ಗಮನೀಯವಾಗಿ ಕನವರಿಸಿದ್ದು ಕವನಿಸಿದ್ದು ಡಿ ವಿಜಿಯು ಕಂಡಂತಹ ಒಂದು ಚಿತ್ರಕ್ಕೆ ಒಂದು ಶಿಲ್ಪಕ್ಕೆ ಒಂದು ಕಥಾವರಣವನ್ನು ನಿರ್ಮಾಣ ಮಾಡಿ ಆ ಮದರಿಕೆಯೊಂದಿಗೆ ತಾನು ಕವಿಯಾಗಿ ನಿರೂಪಕನಾಗಿ ಸಂವಾದವನ್ನು ಮಾಡಿದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು ಆ ಅಂತಸ್ವರಿಗೆ ನಮ್ಮ ಪ್ರಭಾಕರ ಅವರೇ ಚೆನ್ನಾಗಿ ಹೇಳೋರಿದ್ದಾರೆ ಅಲ್ಲಿ ಅದರ ರಚನೆಯಲ್ಲಿಯೇ ಸೂತ್ರ ಮತ್ತು ಭಾಷ್ಯದ ಥರದಲ್ಲೇ ಇದೆ ಮೊದಲು ಒಂದು ನಾಲ್ಕು ಸಾಲಿನ ಯಾವುದೋ ಒಂದು ವೃತ್ತದಲ್ಲಿ ಎಷ್ಟು ಚಿಕ್ಕದಾಗಿದೆ ಅಂತ ಹೇಳಿದರೆ ನಾಲ್ಕು ನಾಲ್ಕು ಅಕ್ಷರಕ್ಕೆ ಒಂದು ಪಾದವಿ ಮುಗಿಯುವಷ್ಟು ಚಿಕ್ಕದಾಗಿಯೂ ಕೂಡ ರಚಿಸಿದ್ದಾರೆ ಅದು ಸೂತ್ರ ರೂಪದಲ್ಲಿ ಅಲ್ಲಿರುವಂತಹ ಮದರಿಕೆಯನ್ನು ಹೇಳಿ ಆಮೇಲೆ ಅದಕ್ಕೆ ಭಾಷ್ಯವಾಗಿ ಕೆಳಗಡೆ ಮೂರು ಚರಣ ನಾಲ್ಕು ಚರಣ ಅದು ರಚನೆಗಳ ಸ್ವಾರಸ್ಯ ಕೂಡ ಅಂಶಿಗತಿಯಲ್ಲಿಯೇ ಹೆಚ್ಚಿರುವಂಥದ್ದು ಅಂಶೀಗತೆಯಲ್ಲಿ ರಚಿಸಬೇಕು ಅಂತ ಹೇಳಿದರೆ ಅವನಿಗೆ ಲಯದಲ್ಲಿ ಅತ್ಯಂತ ಸ್ವಾಮ್ಯ ಇರಬೇಕು ಇ ವಿಜಿಯವರು ಸ್ವತಃ ಸಂಗೀತ ಶೀಲರೇ ಆದ್ದರಿಂದ ಅವರಿಗೆ ರಚನೆ ಸಾಧ್ಯವಾಗ್ತದೆ ಹಾಗೆಯೇ ಒಂದು ಮೂರ್ತಿ ಶಿಲ್ಪಕ್ಕೆ ಇವರು ಅಕ್ಷರದ ಮೂಲಕ ಅಕ್ಷರ ಶಿಲ್ಪವನ್ನು ಕಾವ್ಯದಲ್ಲಿ ಪಟ್ಟವರು ಇ ವಿಜಿಯವರು ಅದನ್ನು ಕುರಿತು ಇವತ್ತು ಅಂತಃಪುರ ಗೀತೆಯ ಗಾಯನ ಮತ್ತು ವ್ಯಾಖ್ಯಾನ ಆ ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ ಈ ಅಂತಃಪುರ ಗೀತೆಯ ವ್ಯಾಖ್ಯಾನಕ್ಕೆ ನಮ್ಮೊಂದಿಗೆ ಉಪಸ್ಥಿತರಿರುವವರು ಬಿ ಆರ್ ಪ್ರಭಾಕರ್ ಬಿ ಆರ್ ಪ್ರಭಾಕರ್ ಅಂತ ಅವ್ರ ಹೆಸರು ಮುಗ್ದೇ ಅಂತ ಅನಿಸ್ಬಿಡ್ತಾರೆ ಯಾಕಂದರೆ ಹಿಂದ್ಗಡೆ ಡಾಕ್ಟರು ಇಲ್ಲ ಮುಂದ್ಗಡೆ ಪಿ ಹೆಚ್ ಡಿ ಆದರೆ ಡಿ ವಿ ಜಿ ವಾನ್ವಯದಲ್ಲಿ ಹೇಳೋದು ಮುಂದೆ ನಾವು ಬೇರೆ ಬೇರೆ ಯಾವ ಸಾಧ್ಯತೆಗಳನ್ನು ಹೇಳ್ತಿದ್ದೇನೆ ಬಿ ವಿ ಜಿ ವಾನ್ಮಯ್ಲಿ ಬಹುಶಃ ಒಂದು ಡಾಕ್ಟ್ರೇಟ್ ಮಾಡಬಹುದಾದಷ್ಟು ಸಾಮಗ್ರಿ ಪ್ರಭಾಕರ್ ಅವರ ಸಂಗ್ರಹದಲ್ಲಿದೆ ಇದು ನನ್ನ ವೈಯಕ್ತಿಕ ಅನುಭವದಿಂದ ಹೇಳ್ತಾ ಇದ್ದ ಇಲ್ಲಿ ಸಭೆಯಲ್ಲಿ ಉಳಿದು ಹೊಳಬೇಕು ಅಂತ ಹೇಳ್ತಾ ಇದ್ದ ನಾವು ಅವಧಾನದಲ್ಲಿ ಬಹಳಷ್ಟು ಸಲ ಈ ವೇದಿಕೆಗಳನ್ನು ಪ್ರಭಾಕರ್ ಅಂತ ನಾನು ಹಾಗೆ ಎಲ್ಲೆಲ್ಲಿಯೂ ನಾವು ಎಲ್ಲೋ ಹೊಟ್ಟೆ ನಾನು ಅವ್ರ ಹೋಟ್ಲಿಗೆ ಹೊರಗೊಳ್ಳಿ ತುಂಬ ಸತ್ಯ ನನ್ನ ಸಾಲಿಗೆ ಅವ್ರನ್ನ ಸೇರಿಸ್ಕೊಡೋದಿಲ್ಲ ಆದರೆ ನಾನೆಲ್ಲೋ ಹೋಟ್ಲಿಗೆ ಹೋಗ್ತಾ ಇದ್ರೆ ಇವತ್ತು ದಾರಿಯಲ್ಲಿ ಸಾಧ್ಯತೆ ಇರ್ತದ ಆಗ ಸಿಕ್ಕಿದಾಗ ಒಂದಲ್ಲ ಒಂದು ವ್ಯಾಜದಿಂದ ಅದು ಸುತ್ತಿ ಸುತ್ತಿ ಸುತ್ತಿ ಗುಂಡಪ್ಪನವ್ರ ಬರುತ್ತೆ ಅವರು ಅದು ಏನೇ ವಿಷಯ ಇರಲಿ ರಾಜಕೀಯ ಇರಲಿ ಆರ್ಥಿಕ ಇರಲಿ ಸಾಹಿತ್ಯಿಕವಾಗಿರಲಿ ಸಂಗೀತವಾಗಿರಲಿ ಅದು ಯಾಕೆ ಗುಂಡಪ್ಪನವ್ರು ಬರ್ತಾರೆ ಅಂತ ನಮಗೂ ಗೊತ್ತಿಲ್ಲ ಗುಂಡಪ್ಪನವ್ರು ಬರ್ತಾರೆ ನಾನು ಹೇಳ್ತಾ ಇರೋದಲ್ಲ ಮುಖ್ಯವಾಗಿ ಅವರು ಗುಂಡ್ ಡಿ ವಿ ಜಿಯವರ ಯಾವುದೇ ಒಂದು ಉಲ್ಲೇಖವನ್ನು ತರುವಾಗ ನಾನು ಕೇಳಿದ ಮಟ್ಟಿಗೆ ನನ್ನ ನೆನಪಿನಲ್ಲಿ ಅವರು ಯಾವತ್ತೂ ಡಿ ವಿ ಜಿ ಅನ್ನುವಂತಹ ಈ ಹಸ್ವಾಕ್ಷರಗಳಲ್ಲಿ ಇನಿಷಿಯಲ್ಗಳಲ್ಲಿ ಹೇಳಿದ ನಂಗೆ ಗೊತ್ತಿಲ್ಲ ಗುಂಡಪ್ಪನವರು ಅಂತ ಹೇಳ್ತಾಯಿದ್ದರು ಆ ಗುಂಡಪ್ಪ ಅಂಥೇಳಿ ಹೇಳೋದ್ರಲ್ಲಿ ಅವರಿಗೆ ಅದೇನ ಧನ್ಯತೆ ಆ ಶಬ್ದ ಆ ಶಬ್ದ ಹಾಗೆ ಹೇಳಬೇಕು ಅಂತ ಗುಂಡಪ್ಪ ಅದು ಬಾಯಿ ತುಂಬ ಹೇಳಬೇಕು ಇಡೀ ಜನರೆಲ್ಲ ಹಾಕಿದ್ದೇನೆ ಹೋಗಿರ್ತೇವೆ ಆ ಥರ ಗುಂಡಪ್ಪನವರನ್ನು ಅವರು ಹೃದಯದಲ್ಲಿ ಆಹ್ವಾನಿಸಿಕೊಂಡಂತಹ ವಿದ್ವಾಂಸರ ಆಮೇಲೆ ಅವರ ನಿಷ್ಠೆ ಮತ್ತು ಶ್ರದ್ಧೆ ಬಗ್ಗೆ ನಾವು ಮಾತು ಹೇಳಲೇಬೇಕು ಯಾಕಂದರೆ ಅಂತಃಪುರ ಗೀತೆಯಂಥದಕ್ಕೆ ವ್ಯಾಖ್ಯಾನಿಸುವ ಒಂದು ಪ್ರಧಾನವಾದಂಥ ಅರ್ಹತೆಯದಿದೆ ನಾವು ಇವರು ಒಂದು ಸಲ ಮೈಸೂರಿಂದ ಅವಧಾನ ಗಣೇಶ ಅವಧಾನ ಉಳಿಸ್ಕೊಂಡು ಬರ್ತಾ ಇತ್ತು ಸರಿ ನೋಡಿದ ಸಾಮಾನ್ಯ ಸಂಧ್ಯಾಕಾಲದಲ್ಲಿ ಆಗುತ್ತೆ ಸಂಜೆ ಆಗುತ್ತೆ ಮೈಸೂರಿಂದ ಬರಬೇಕಲ್ಲ ಮೈಸೂರಿಂದ ಹೊರಟ ಆದರೆ ಹನ್ನೊಂದು ಗಂಟೆನೇ ರಾತ್ರಿ ಅಲ್ಲೆಲ್ಲ ಮಧ್ಯದಲ್ಲಿ ನಿನ್ನಿಸಿ ನಮ್ದೆಲ್ಲ ಫಳಾರ ಒಳ್ಳೆಯ ಹೇಳ್ತಾ ಇದ್ದೀನಿ ಫಳಾರ ಮಾಡ್ತೀನಿ ಇವರು ಹಿಡಿದವರು ಪುಣ್ಯ ಬರ್ತಾನೆ ಇಲ್ಲ ಒಳಗಡೆ ಬರ್ತಾ ಇಲ್ಲ ಅಸ್ಪೃಶ್ಯತೆ ಇದ್ದಾಗ ಇಲ್ಲ ಬರುವುದಿಲ್ಲ ಇಲ್ಲ ಸರ್ ಬಣ್ಣ ನಾನು ಮನೆಗೆ ಹೋಗಿ ಸಂಧ್ಯಾ ಮಾಡಿ ನಾನು ಆಹಾರ ಸ್ವೀಕರಿಸ್ತೀನಿ ರಾತ್ರಿ ಹನ್ನೊಂದೂವರೆ ಗಂಟೆಗೆ ಹೇಳುವಂತಹ ಮಾತು ಒಬ್ಬ ಈ ಮಾತು ಬರಬೇಕಿದ್ದರೆ ಬರೀ ಕರ್ಮಠ ಅಲ್ಲ ಸಿದ್ಧಾವಂತ ಒಬ್ಬ ಯೋಗಿ ಯೋಗಿ ಥರ ಇರುವ ಮಾತ್ ಬಾಯಿಂದ ಮಾತ್ರ ಬರುತ್ತೆ ಅಂತಹವ್ರಿಗೆ ಪ್ರಭಾಕರ್ ಅಲ್ಲಿ ಆ ಸಂಧ್ಯಾ ವಂದನೆ ಮಾಡೋದಕ್ಕೆ ಆಟಾಚಾರದ ಅಲ್ವಲ್ಲ ಅದೊಂದು ನಿಷ್ಠೆ ಆ ನಿಷ್ಠೆ ಅನ್ನುವಂಥದ್ದು ಅವರಿಗೆ ಈ ವಾನ್ಮಯ ಪ್ರಪಂಚದಲ್ಲಿಯೂ ಕೂಡ ಇದೆ ಇಷ್ಟಾಗಿ ಅವರು ಸ್ವತಃ ಅವರು ನಿವೃತ್ತರಾದದ್ದು ಅಂಕಿಅಂಶಗಳ ಜೊತೆಗೆ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಅಂಕಿಅಂಶಗಳ ಜೊತೆಗೆ ವೃತ್ತಿಯಲ್ಲಿ ಅಲ್ಲಿಂದ ಈ ಅಕ್ಷರ ಅವರು ಎಷ್ಟು ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಈ ಸಂಧ್ಯಾ ವಂದನೆಯಲ್ಲಿ ತೊಡಗಿಸಿಕೊಂಡ ಹಾಗೆ ಅವರು ಏನು ಡಿ ಪ್ರಭಾಕರ್ ಅವರು ಇಲ್ಲಿ ಸಭೆಯಲ್ಲಿ ಇದ್ದಾರೆ ಅಂತ ಹೇಳಿದರೆ ಗಣೇಶರು ವಿಶೇಷತಃ ರಾಮಾಯಣದ ಯಾವುದೇ ಉಪನ್ಯಾಸ ಆಗೋದಿದ್ದರೂ ಪ್ರಭಾಕರ ಉಪಸ್ಥಿತಿಯಲ್ಲಿ ಇದ್ದೇ ಇರ್ತದೆ ಈ ಸಭಾಂಗಣದಲ್ಲಿ ಗಣೇಶರು ಕಣ್ಣಿಗೆ ಏನಾದರೂ ಪ್ರಭಾಕರ್ ಬಿದ್ದುಬಿಟ್ಟರು ಅಂದರೆ ಅವರು ಸಹಸ್ರಾಕ್ಷರಾಗ್ತಾರೆ ಭಾಳ ಹೆಚ್ಚರ ಪ್ರಭಾಕರಿದ್ದಾರೆ ಹೆಚ್ಚು ಕಮ್ಮಿ ಆಗುವ ಯಾಕಂದರೆ ಇಪ್ಪತ್ನಾಲ್ಕು ಸಾವಿರ ಶ್ಲೋಕ ಬಾಯ್ಪಾಟ ಬರ್ತದೆ ಇದ್ರೆ ಸಮಸ್ಯೆ ಹಾಗಾಗಿ ಅಲ್ಲೇನಾದರೂ ಗಣೇಶರು ಬಿಟ್ಟದಿದ್ದರೆ ಪುನಃ ಅಲ್ಲೂ ಹೊರಗಡೆ ಹೇಳಿ ಗಣೇಶರು ಎಲ್ಲಿ ನೋಡಿ ಅಲ್ಲಿ ಗುಹನ ಪ್ರಕರಣದಲ್ಲಿ ರಾಮ ದೋಣಿಯನ್ನು ಹತ್ತುವಾಗ ನೋವು ಸೂಕ್ತವನ್ನು ಹೇಳ್ತಾನೆ ಅಂತ ರಾಜನೀತಿ ಅವ್ರು ಹೇಳಿದ್ದಾರೆ ನೀವು ಅದನ್ನು ಬಿಟ್ಬಿಟ್ಟಿದ್ದೀರಾ ನಾನು ಹೇಳಿದ್ದಾರೆ ಅವರು ಮರದಿವಸ ಕ್ಷಮೆ ಕೇಳಿ ಗಣೇಶಗಿಲ್ಲಿ ಹೇಳ್ತಾರೆ ಇಂತಹ ಬಿ ಆರ್ ಪ್ರಭಾಕರ್ ಅವರು ಇವತ್ತು ಅಂತಃಪುರ ಗೀತೆಯನ್ನು ನಮಗೆ ವ್ಯಾಖ್ಯಾನಿಸಲಿಕ್ಕಿದ್ದಾರೆ ಆ ವಾಸನದಲ್ಲಿ ಅಥವಾ ಗಾನದಲ್ಲಿ ರಮಣಿ ರಮಣೀಶಂಕರ್ ಬಹುಶಃ ನೀವು ನಮ್ಮ ಈ ಶೆಡ್ಯೂಲನ್ನು ನೋಡಿದಾಗ ಯಶ್ ಶಂಕರ್ ಅವರ ಹೆಸರು ಇದೆಯಲ್ಲ ಇದು ರಮಣೀಶಂಕರ್ ಮಾತ್ರ ಇದಾರಲ್ಲ ಇದು ಅರ್ಧದೇಹ ಮಾತ್ರ ದೊಡ್ಡದ ಅರ್ಥ ಇರಲಿ ಅಂತ ಹೇಳಿದರೆ ಶಂಕರ್ರವರು ಆದರೆ ಅವರು ಕರ್ನಾಟಕ ಸಂಗೀತದ ಪ್ರಥಮ ಪಂಕ್ತಿಯ ಸಿದ್ಧೇಯ ಕಲಾವಿದರು ಎಸ್ ಶಂಕರ್ ಅವರಿಗೆ ಆಸ್ಟ್ರೇಲಿಯಾದಿಂದ ಒಂದು ಅಲ್ಲಿ ಕಾರ್ಯಕ್ರಮ ನಡೆಸಲಿಕ್ಕೆ ಅನಿರೀಕ್ಷಿತವಾದ ಆಹ್ವಾನ ಮಾಡೋದರಿಂದ ಅವರು ಸದ್ಯ ಆಸ್ಟ್ರೇಲಿಯಾದಲ್ಲಿದ್ದಾರೆ ಅವರ ಜೊತೆಗೆ ಅವರಿಗೆ ಯುಗಲವಾಗಿ ಹಾಡೋ ಬಿದ್ದಿತ್ತು ಈಗ ರಮಣಿಯವರು ಎಸ್ ಶಂಕರ್ ಅವರ ಸುಪುತ್ರರಾದಂತಹ ರಮಣಿಯ ಶಂಕರವರ ಶಿಷ್ಯರೂ ಆದಂತಹ ರಮಣೀಶಂಕರ್ ಅವರು ಇವತ್ತು ಅಂತಃಪುರಗೀತೆಯೇ ಹಾಡುವವರಿದ್ದಾರೆ ಇದು ಕೂಡ ನಾನು ಅವ್ರಿಗೆ ಹೇಳಿದ್ದೆಂದರೆ ಪ್ರಭಾಕರ್ ಅವರು ಅರ್ಥ ಕ್ಷೇತ್ರದಿಂದ ಅಕ್ಷರ ಕ್ಷೇತ್ರಕ್ಕೆ ಬಂದು ಅಂತ ಹೇಳಿದಾಗ ಇವರು ವೃತ್ತಿಯಿಂದ ಎಂ ಬಿ ಎಂ ಮಾಡಿಕೊಂಡು ಒಂದು ಎಚ್ ಆರ್ ಡಿಯಲ್ಲಿ ಉಚ್ಚ ಆದರೆ ಆ ಉಚ್ಚತೆಯನ್ನು ಸಂಗೀತದಲ್ಲಿ ಉಳಿಸ್ಕೊಂಡಿದ್ದಾರೆ ಪಿಪಾಸ್ ಆಫ್ ಯಶ್ ಶಂಕರ್ ಯಶ್ ಕರ್ನಾಟಕ ಸಂಗೀತದಲ್ಲಿ ಸ್ಮರಣೀಯವಾದ ವಂದನೀಯವಾದಂತಹ ಹೆಸರುಗತ್ತಿ ಕೂಡ ಪರಂಪರೆಯೊಂದಿಗೆ ಪ್ರಯೋಗವನ್ನು ನಿರಂತರವಾಗಿ ಕಾಪಾಡಿಕೊಂಡು ಬಂದವರು ಅದರ ಮುಂದುವರಿಕೆ ರಮಣೀಯ ರಮಣೀಶಂಕರ್ ಅವರು ಅವರಿವತ್ತು ಗಾನದಲ್ಲಿದ್ದಾರೆ ಹಾಗೆ ವಯಲಿನ್ನಲ್ಲಿ ಎಸ್ ಪಿ ಗಣೇಶ್ ಕುಮಾರ್ ಗುರು ತಂದೆ ಪದ್ಮನಾಭಾಚಾರ್ಯರಿಂದ ಹಾಗೂ ಆಮೇಲೆ ಎಮ್ ಅನಂತರಾಮನ್ ಅವರಿಂದ ವಯಲಿನ್ನನ್ನು ಅಭ್ಯಾಸ ಮಾಡಿದವರು ಸದ್ಯ ಅವರು ಶಿವು ಅವರ ಸಂಗೀತದ ಮಾರ್ಗದರ್ಶನದ ವಿದ್ಯಾರ್ಥಿಯಾಗಿ ಅಲ್ಲಿಯೂ ಕೂಡ ತಮ್ಮನ್ನು ಶಿಷ್ಯವೃತ್ತಿಯನ್ನು ತೊಡಗಿಸ್ಕೊಂಡಿದ್ದಾರೆ ಹಾಗೆ ತಬಲಾದಲ್ಲಿ ಡಿ ಅರುಣ್ ಕುಮಾರ್ ಅವರು ಇವರು ಮೃದಂಗವಿದ ನಂದ್ಯಾಲ ರಾಮಮೂರ್ತಿ ಅವರ ಶಿಷ್ಯರು ಇವರು ಕೂಡ ಆನೂರ ಅನಂತ ಕೃಷ್ಣ ಶರ್ಮ ಅಂದರೆ ಆಗವಿಡದ ಶಿವ ಅಂದರೆ ಇದು ಒಂದೇ ಸ್ಕೂಲಿಂದ ಬಂದಿರ್ತಕ್ಕಂಥ ಇವರು ಅವರಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ ಹೀಗೆಲ್ಲರೂ ಪ್ರಭಾಕರಾಗಲಿ ಶಂಕರಾಗಲಿ ಇವರೆಲ್ಲರೂ ಕೂಡ ಈ ಡಿ ವಿ ಜಿ ಸಭಾಂಗ ವಿ ಜಿ ಸಂಸ್ಥೆಯ ಕೌಟುಂಬಿಕ ಹಾಗಾಗಿ ಇದೊಂದು ಜನ್ಮದಿನ ಅನ್ನುವಂಥದ್ದು ಕೌಟುಂಬಿಕ ಕಾರ್ಯಕ್ರಮವೇ ಹೌದು ಹಾಗೆ ಇನ್ನು ನಮ್ಮ ಕುಟುಂಬದಲ್ಲಿ ಸೇರಿಸ್ಕೊಂಡಿದ್ದೇವೆ ಹಾಗೆ ಈ ಒಂದು ಆಚರಣೆಯನ್ನು ಮಾಡುವ ಇದಕ್ಕೆ ಸಾಕ್ಷಿಯಾಗಿ ಡಿ ವಿ ಜಿಯವರ ಸಹೋದರರಾದಂತಹ ರಾಮರಾಯರ ಪುತ್ರ ಚಂದ್ರಮೌಳಿಯವರು ಹಾಗೆ ಜಯಷ್ಟೀರಾಯ ಪುತ್ರರಾದಂತಹ ಭರಸ್ವಾಮಿಯವರು ಈ ಕುಟುಂಬದ ಸಮಾವೇಶಕ್ಕೆ ಒಂದು ಮೆರಗನ್ನು ಕೊಟ್ಟಿದ್ದಾರೆ ಅವರಿಗೆ ನಾನು ಸ್ವಾಗತಿಸ್ತೇನೆ ನಿಮಗೆ ಬಂದವರೆಲ್ಲವರಿಗೂ ಸ್ವಾಗತ ದಯವಿಟ್ಟು ಅನಂತಪುರ ಇದೇ ಆರಂಭಿಸಬೇಕು ಸಂದರ್ಭ ಅವರ ತಪೋಭೂಮಿಯಾಗಿದ್ದಂಥ ಈ ಅವರಿಂದಲೇ ನಿರ್ಮಿತವಾದಂತಹ ಈ ಗೋಕಲ ವಿಚಾರ ಸಂಸ್ಥೆಯ ಒಂದು ವೇದಿಕೆಯ ಮೇಲೆ ಅದು ನಡೀತಾ ಇರೋದು ಈ ವೇದಿಕೆ ತುಂಬ ಅದ್ಭುತವಾದಂಥ ಒಂದು ವೇದಿಕೆ ಅನೇಕ ಮಹನೀಯರು ಬದ್ದಿಡಿರತಕ್ಕಂಥ ವೇದಿಕೆ ಇದರ ಮೇಲೆ ಒಂದು ಒಂದು ಈ ಕುಟುಂಬಗಳು ಕೂಡ ಅದೊಂದು ನಮಗೆ ಎಷ್ಟೋ ಜನ್ಮಗಳ ಗುಣವಿಶೇಷದಿಂದ ಅದು ಲಭ್ಯವಾಗಿದೆ ಅದು ಅಲ್ಲದೆ ಸಭೆ ದೊಡ್ಡ ಸಭೆ ಅನೇಕ ವಿದ್ವಾಂಸಿರತಕ್ಕಂಥ ಸಭೆ ಅವರಲ್ಲೂ ಅದನ್ನು ದೊಡ್ಡಪ್ಪನವರೇ ಆಗಿರ್ತಕ್ಕಂಥ ನಮ್ಮ ಎಸ್ ಆರ್ ರಾಮಸ್ವಾಮಿಗಳು ಅವರ ಅವರಿಗೆ ನಮಸ್ಕಾರವನ್ನು ಸಲ್ಲಿಸಿ ಪ್ರೊಫೆಸರ್ ರಂಗನಾಥ್ ಅವರು ಅದೇ ಇವತ್ತು ಅದಕ್ಕೆ ಕಾರ್ಯಕ್ರಮಕ್ಕೆ ಅವರಿಗೆ ಹೇಳಿ ಹಾಗೆ ಅವರ ಕುಟುಂಬದ ಜೀವಿ ಜಿಯವರು ಸದಸ್ಯರಾದಂಥ ಚಂದನವಳ್ಳಿಯವರು ನನ್ನ ಗೌರವದಿಂದ ಹತ್ತಿಸಿ ಹಾಗೆ ನನ್ನ ಅನೇಕ ಗಾಂಧಿ ಬಂಧಿತರು ಬಂದಿದ್ದಾರೆ ಅವರನ್ನು ಸಚಿವಾಲ ಮಾಡುವುದು ಅಂತ ಅವೆಲ್ಲ ಬಂದಿದ್ದಾರೆ ಅವರಿಗೆಲ್ಲರೂ ಕೂಡ ನನ್ನ ಗೌರವವನ್ನು ಸೂಚಿಸಿ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸ್ತಾ ಇದ್ದೇವೆ ಕರ್ನಾಟಕದ ಸುಪ್ರಸಿದ್ಧರಲ್ಲಿ ಅತ್ಯಂತ ಅಗ್ರಮಾನ್ಯರಾದಂಥವರು ಅವರ ಬಗ್ಗೆ ಇಂಟ್ರೊಡಕ್ಷನ್ ಕೊಡಬೇಕು ಹೇಳಬೇಕು ಅಂತಂದರೆ ಸೂರ್ಯನೂ ನಾನು ಹೇಳಬೇಕು ಅಂತ ಅದರಲ್ಲಿ ನಾನು ಸೂರ್ಯನ ತೋರಿಸುವುದಕ್ಕೆ ಒಂದು ಖಾತೆಯನ್ನು ಬಳಸ್ಕೊಂಡ ಹಾಗೆ ಆಗತ್ತೆ ಅಂಥದ್ದೊಂದು ವ್ಯಕ್ತಿತ್ವವಾದ್ದು ಅವರ ಬಗ್ಗೆ ಒಂದು ಸಮಿಂಗಪ್ಪ ಅಂತ ಹಾಗೆ ಒಂದು ಸಲ್ತಿ ಇದೇ ವೇದಿಕೆ ಮೇಲೆ ಎಂ ಬಿ ಸೀತಾರಾಮ್ಯ ಅವರನ್ನು ಮಾತು ಹೇಳಿದರು ಗುಂಡಪ್ಪ ಹೆಸರು ಹಳೆ ಮೀಸಿ ಮೇಲೆ ಸುಮ್ಮ ಸರ್ವೇ ಸಾಮಾನ್ಯನಾದ ಯಾವ ಹಳ್ಳಿಗೆ ಹೋದ್ರು ಯಾವುದೂ ಹೋದ್ರು ನೆಂಟರ್ ಜನ ಗುಂಡಪ್ಪ ಸಿಗ್ತಾರೆ ಆದರೆ ಇವರಿಂದಾಗಿ ಅದು ಸರ್ವಮಾನ್ಯ ಆಯಿತು ಅದೇ ರೀತಿಯಾಗಿ ಇನ್ನೊಂದು ಮಾತನ್ನು ಹೇಳಿದ್ರು ಅವರು ಗುಂಡು ಅಂದರೆ ಒಂದು ಸೊನ್ನೆ ಅಥವಾ ಒಂದು ವರ್ಪುರ ಅಂತ ಎಷ್ಟೋ ಗುಂಡಪ್ಪುರ ವಿಷಯದಲ್ಲಿ ಸೊನ್ನೆ ಆಗಿರ್ಬೋದು ಆದರೆ ಈ ಗುಂಡಪ್ಪನವರ ವಿಷಯದಲ್ಲಿ ಅಲ್ಲಿ ಪರಿಪೂರ್ಣತ್ವ ಸಂಕೇತ ಮಾತನ್ನು ಖಂಡಿತ ಕಾರಣಕ್ಕೆ ಗಂಡಪ್ಪ ಅದು ಗುಂಡನ್ನು ಬಹಳ ಚೆನ್ನಾಗಿ ವರ್ಣಿಸುತ್ತೆ ಅದು ಅವರ ಎಂಥವನ್ನ ತೋರಿಸುತ್ತೆ ಅರ್ಥಶಾಸ್ತ್ರಜ್ಞರು ರಾಜ್ಯಶಾಸ್ತ್ರ ತೊಂದರೂ ಪ್ರಖ್ಯಾತ ತಂತ್ರವರ್ಜನಗಳಾಗಿದ್ದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದಂಥವರು ಸಂಗೀತ ಶಾಸ್ತ್ರಜ್ಞರು ರಸಿಕಾಗ್ರಣಿ ಕನ್ನಡ ಇಂಗ್ಲಿಷ್ ಸಂಸ್ಕೃತ ತೆಲುಗು ಭಾಷೆಗಳಲ್ಲಿ ಪ್ರಕಾಂಡ ಪಂಡಿತರು ಹಾಗೂ ಅನೇಕ ಗ್ರಂಥಗಳನ್ನು ರಚನೆ ಮಾಡತಕ್ಕಂಥವರು ಅರವತ್ತಕ್ಕೂ ಹೆಚ್ಚು ಗ್ರಂಥಗಳನ್ನು ರಚನೆ ಮಾಡಿದಂಥ ದೊಡ್ಡ ವಿಧ್ವಂಗಣಿಗಳು ಕೆಲವರೇಡಿಯೋ ಎಲ್ಲಕ್ಕಿಂತ ದೊಡ್ಡದ ಪ್ರಧಾನವಾದ ಅಂಶ ಅಂತಂದರೆ ಈಶಾವಾಸ ವಿಷದಲ್ಲಿ ಹೇಳಿದ ಹಾಗೆ ಏನೇನು ಕೆಟ್ಟೇನ ಉಂಜಿತಾ ಅನ್ನುವುದನ್ನು ಅನುಸರಣೆಯಲ್ಲಿದ್ದಂತೆ ಜೀವನದಲ್ಲಿ ಅಳವಡಿಸಿಕೊಟ್ಟಿದ್ದಂತಹ ಒಬ್ಬ ಮಹರ್ಷಿ ತುಲ್ಯರಾದಂಥವರು ದೀನಿಂದ ತಮ್ಮ ತನುಮನ ಭಾರ ಎರೆದು ಕೆಟ್ಟಿದ ಸಂಸ್ಥೆ ಈ ಗೋಖಲೆ ವಿಚಾರ ಸಂಸ್ಥೆ ಈ ಮಹನೀಯರು ವಾಲ್ಮೀಕಿರ್ಬೋದು ವ್ಯಾಸವಿರಬಹುದು ಮನಸ್ಕೃತಿ ಇರ್ಬೋದು ಇಂಥವ್ರದೆಲ್ಲ ಹೇಳಿದಷ್ಟೇ ಸಲೀಸಾಗಿ ಕಾಳಿದಾಸಿಗೆ ಕಲಿವಿರ್ಬೋದು ಇದರನ್ನೆಲ್ಲ ಹೇಳಿದಷ್ಟೇ ಸಲೀಸಾಗಿ ಅವರ ಬಗ್ಗೆ ಹೇಳಿದ ಹಾಗೇ ಅಷ್ಟೇ ಖಚಿತವಾಗಿ ಅಷ್ಟೇ ನಿಖರವಾಗಿ ಎಡ್ಮೆಂಡ್ ಬರ್ಕ್ ಇರ್ಬೋದು ಅಥವಾ ಪ್ಲೇಕೋ ಇರ್ಬೋದು ಮೆಕಾಲೆ ಇಲಿಯಟ್ ಇಂಥವ್ರದ್ದು ಶೇಕ್ಸ್ಪಿಯರ್ ಇಂಥವ್ರ ಬಗ್ಗೆಯೂ ಅಷ್ಟೇ ಆಥೆಂಟಿಸಿಟಿಂಗೇನು ಹೇಳ್ತೀನಿ ಹಾಗೆ ಕೇಳ್ತಾ ಇದ್ದಂಥ ಒಂದು ರಕ್ತವಿದ್ದರು ನಮ್ಮ ಕಡೆ ಬರುತ್ತೆ ಅವ್ರಿಟ್ ಬಗ್ಗೆ ಜಾನ್ಸನ್ ಹೇಳೋಣ ಅಂತ ಬರುತ್ತೆ ಈ ದಿಗ್ನಾಟ್ಟ ಚನಿ ತಿನ್ ಕಿಚ್ಚಿ ಡಿಮಾಟ್ ಅಡಾರ್ ಆ ಮಾತು ಇಂದ್ರೆ ಬಹಳ ಅಪ್ಲಿಕಬಲ್ ಅದು ಈ ದಿಗ್ನಾಟ ಚೆನ್ನತಿನ ಕಚ್ಚಿ ಅಡಾರ್ನ್ ಮುಟ್ಟಿದ್ದನ್ನೆಲ್ಲ ಚಿನ್ನ ಮಾಡಿ ಬಿಟ್ಟು ನಮಗೆ ಕೈಗೆ ಕೊಟ್ಟಂತಹ ಮಹನೀಯರು ರಾಜಸ್ಮರಣೀಯರು ಅದಕ್ಕೆ ಅವರು ಎಂಬತ್ತೈದು ವರ್ಷಗಳಷ್ಟು ದೀರ್ಘಕಾಲ ಜೀವಿಸಿತು ಒಬ್ಬ ಮನುಷ್ಯ ಏನೇನು ಮಾಡಬಹುದು ಅನ್ನೋದಕ್ಕೆ ಒಂದು ದಾಖಲೆಯನ್ನು ಸ್ಥಾಪಿಸಿ ನಮ್ಮನ್ನು ಕಾಪಾಡಿದ್ದಾರೆ ಸಾರಸ್ವತ ಲೋಕಕ್ಕೆ ಅವರು ಕೊಟ್ಟತಕ್ಕಂತಹ ಅವರ ಅವರ ಕಾಣಿಕೆಯಿಂದ ಅದು ಅತ್ಯಮೂಲ್ಯವಾದದ್ದು ಗಂಡಿನಲ್ಲಿ ಸುಮಾರು ಹತ್ತು ಸಾವಿರ ಪುಟಗಳಕ್ಕೂ ಬರುವಷ್ಟು ವ್ಯತ್ಯಾಸ ಇರೋದರಿಂದ ಈಗ ಫಾಂಟ್ ಲೆವೆನ್ ನಂಬರ್ ಫಾಂಡಲ್ಲಿ ಹತ್ತು ಸಾವಿರ ಪುಟ್ಟಕ್ಕೂ ವೀರಕ್ಕೆ ಅವರು ಬರೆದಿರೋದು ಗ್ರಂಥಿಗಳೆಲ್ಲ ಒಟ್ಟು ಸೇರಿಸಿದ್ರೆ ಮೋರ್ ದ್ಯಾನ್ ಟೆನ್ ತೌಸಂಡ್ ಪೇಜಸ್ ಆಫ್ ಪ್ರಿಂಟೆಡ್ ಅಷ್ಟು ನಮಗೆ ಟೋಟಲ್ ಅವರು ಉಂಟು ಆಡುಬಿಟ್ಟು ಸೊಪ್ಪಿಲ್ಲ ಅಂತ ಅವರಿಗೆ ಹೇಳದೇ ಇರೋ ವಿಷಯವೇ ಇಲ್ಲ ಅದು ಜರ್ನಲಿಸಮ್ ಇರ್ಬೋದು ಅದು ರಿಲವೆನ್ಸ್ ಆಫ್ ಇಂಗ್ಲೀಷ್ ಇಂಗ್ಲೀಷ್ ಫರ್ ಇಂಡಿಯಾ ಯಾವುದೇ ತಗೊಳ್ಳಿ ದೇಶಿ ಭಾಷೆಗಳ ಪ್ರಶ್ನೆ ಅನೇಕ ವಿಷಯಗಳಲ್ಲಿ ಅವರು ನಮಗೆ ಮಾರ್ಗದರ್ಶಕರಾಗಿದ್ದು ನಮ್ಮನ್ನು ಹರಸಿದ್ದಾರೆ ಆ ಮಹನೀಯರ ನೂರ ಮೂವತ್ತೆರಡನೇ ವರ್ಷದ ಹುಟ್ಟಿದ ಹಬ್ಬದ ಆಚರಣೆ ಇದು ಈ ಸಂದರ್ಭದಲ್ಲಿ ಅವರನ್ನು ನಾವು ನೆರವು ಮಾಡ್ಕೊಬೇಕು ಅದಕ್ಕೋಸ್ಕರ ಇಲ್ಲಿ ಸೇರಿದ್ದೇವೆ ಇವತ್ತಿನ ವಿಷಯ ಅಂತಪ್ಪುರ ಗೀತೆಗಳು ಆಗಲೇ ನಮ್ಮ ಉಪಾಧ್ಯಾಯರು ಅದರ ಒಂದು ಮುನ್ನೋಟವನ್ನು ಕೊಟ್ಟಿದ್ದಾರೆ ಈ ಗ್ರಂಥ ಒಂದು ತುಂಬ ಒಂದು ವಿಶೇಷವಾದ ಗ್ರಂಥ ಈ ಗ್ರಂಥವನ್ನು ಬರೆಯೋದು ಒಂದು ಧ್ಯೇಯ ಪ್ರಧಾನವಾದದ್ದು ಈ ಒಂದು ಈ ಗ್ರಂಥದಲ್ಲಿ ಸುಮಾರು ಅರವತ್ತೊಂದು ಕವಿಕೆಗಳನ್ನು ಅವರು ಬರೆದಿದ್ದಾರೆ ಬೇಲೂರು ಇದರಲ್ಲಿ ಬೇಲೂರಿನ ದೇವಸ್ಥಾನ ಆ ದೇವಸ್ಥಾನ ಇದಕ್ಕೆ ಒಂದು ಭೂಮಿಕೆ ಆ ದೇವಸ್ಥಾನದಲ್ಲಿ ಮೂವತ್ತೆಂಟು ಶಿಲಾಬಾರಿಕೆಯ ವಿಗ್ರಹಗಳು ಪದರಿಕಾ ವಿಗ್ರಹ ವಿಗ್ರಹಗಳು ಇವೆ ಆ ಮೂವತ್ತೆಂಟು ಹೊರಗಡೆ ಪ್ಯಾಕ್ ಆಗಿದೆ ಅಂತರ್ಗ್ರಹದಲ್ಲಿ ಒಳಗಡೆ ಇವೆ ಅಂತರಂಗದಲ್ಲಿ ನಾಲ್ಕು ಶಿಲಾ ಬಾರಿಕೆಯ ವಿಗ್ರಹಗಳಿವೆ ಟೊಟೆಲ್ಲ ನಲವತ್ತೆರಡು ವಿಗ್ರಹಗಳು ಆ ನಲವತ್ತೆರಡನ್ನು ಮುಂದೆ ಆ ಫೋಟೋ ತಿನ್ನಿಸಿ ಮಾಡಿ ಅವಾಗ ಅವತ್ತಿನ ಕಾಲದಲ್ಲಿ ಇದನ್ನು ಅವರು ಈ ವ್ಯಕ್ತವನ್ನು ಅವರು ಬರೆದ್ದು ಸಾವಿರದ ಒಂಬೈನೂರ ಆ ಸಂದರ್ಭದಲ್ಲಿ ಒಂದು ಕಡೆ ಇದನ್ನು ಹೇಳಿದ್ದ ಎಸ್ ಆರ್ ರಾಮಸ್ವಾಮಿ ಹೇಳ್ತಾರೆ ಅವರು ಹೇಳಿದರೆ ಅದು ಅನತ್ತಿಸುತ್ತೆ ಇಪ್ಪತ್ತೈದು ವರ್ಷಗಳಷ್ಟು ಕಾಲ ದೀರ್ಘ ಚಿಂತನೆ ಮಂಥನೆಗಳಿಂದ ಹೊರಬಂದ ಗ್ರಂಥ ಇದು ಅಂಥ ಮೇಧಾವಿಗಳು ಅಷ್ಟು ವರ್ಷ ತಗೊಂಡು ಅಂದರೆ ಅದು ಎಷ್ಟು ಆಳವಾದ ಅಧ್ಯಯನವನ್ನು ಮಾಡಿ ಅವರು ಇದನ್ನು ತಗೊಂಡು ಬಂದು ನಾವು ಯೋಚನೆ ಮಾಡಬೇಕಾದ ವಿಷಯ ಅಷ್ಟು ಕಾಲ ಅವರು ಮಾಡಿ ಆ ಒಂದು ಈ ಗ್ರಂಥವನ್ನು ತಗೊಂಡು ಬಂದಿದ್ದಾರೆ ಇದು ಬೇರ ಇದರಲ್ಲಿ ಅವರು ಮುಖ್ಯವಾಗಿ ಇದನ್ನು ಕೇಶವಾಂತಪುರ ಅಂತ ಕರೆದಿದ್ದಾರೆ ಕೇಶವಂತಪುರ ಅಂತ ಹೇಳಿದ್ದೆ ಮುಖ್ಯವಾಗಿ ಯಾಕೆ ಅಂತಂದರೆ ಅಲ್ಲಿ ಫಿಲಸಾಫಿಕಲ್ಲಾಗಿ ನಾವು ಆಧ್ಯಾತ್ಮಿಕವಾಗಿ ನೋಡೋದಾದರೆ ಅವನು ಸ ಏಕಯೇ ಒಬ್ಬ ಪುರುಷ ಅಂತ ಪುರುಷತ್ ಹೇಳಂತೆ ಅವನೊಬ್ಬನೇ ಪುರುಷ ಬಿಟ್ಟದ್ದೆಲ್ಲ ಪ್ರಕೃತಿಯಲ್ಲವೂ ಕೂಡ ಅವನಿಗೆ ನಿರ್ಮಿತವಾದದ್ದು ಅವನಿಗೆ ಅಧೀನವಾಗಿರ್ತಕ್ಕಂಥದ್ದು ಹಾಗೇ ಅವನು ಒಬ್ಬನೇ ಪುರುಷನಾಗಿದ್ದರಿಂದ ಅವನು ಅವನ ಸುತ್ತು ಇರ್ತಕ್ಕಂಥದ್ದೆಲ್ಲ ಪ್ರಕೃತಿ ಅದೇ ಆ ಅದೆಲ್ಲ ಅದಕ್ಕೆ ಅವನನ್ನು ಅಗತ್ಯ ಕೇಶವಾಂತ ಪುರ ಅಂತ ಕರೆದ್ರು ಅಂದರೆ ಅವನೇ ಪರಮಾತ್ಮ ಸುತ್ತ ಇರತಕ್ಕಂತಹ ಬೇರೆ ಬೇರೆ ಅನೇಕ ಈ ಕೆತ್ತನೆಗಳಲ್ಲಿ ಬರ್ತಿರ್ತಕ್ಕಂಥ ಈ ಮನೆಗಾರಿಗಳೆಲ್ಲರೂ ಕೂಡ ಅವನ ಅಂತಃಪುರಕ್ಕೆ ಸೇರಬೇಕು ಅವರು ಜೀವಾತ್ಮರು ಜೀವಾತ್ಮ ಪರಮಾತ್ಮ ಯೋಗಕ್ಕೋಸ್ಕರವಾಗಿ ಅವರು ಎಲ್ಲರೂ ಕಾಯ್ತಾ ಇದ್ದಾರೆ ಒಂದು ತಪಸ್ಸು ಮಾಡಿದ ಹಾಗಾಗಿ ಈ ವದನಿಗಳೆಲ್ಲರೂ ಕೂಡ ಅವನಿಗೆ ಅವನ ಜೊತೆಯಲ್ಲಿ ಸಾಯಿ ಜೀವನಗಳ ಯೋಗಕ್ಕೋಸ್ಕರವಾಗಿ ಇರತಕ್ಕಂಥದ್ದು ಅನ್ನೋ ಒಂದು ಫಲಸಾಫಿಕಲ್ ಆಗಿರೋದು ಅದರ ಜೊತೆಗೆ ಅವರು ಚನ್ನಕೇಶ್ವರಿ ಎಲ್ಲರೂ ರಾಣಿಗರು ಅನ್ನೋ ಒಂದು ಭಾವನೆಯಿಂದ ಇಟ್ಕೊಂಡು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಆ ಪ್ರಭುವಿನ ನಿರೀಕ್ಷೆಯಲ್ಲಿದ್ದಾಳೆ ಅನ್ನೋದನ್ನು ಅವರು ಇಲ್ಲಿ ಹೇಳಿಕೊಂಡು ಹೋಗಿದ್ದಾರೆ ಈ ಗ್ರಂಥದ ಇನ್ನೊಂದು ವಿಶೇಷ ಏನು ಅಂತಂದರೆ ಅವರು ಬ ಅವರು ಪಬ್ಲಿಷ್ ಮಾಡಿರ್ತಕ್ಕಂಥ ಕೃತಿಗಳಿಗೆ ಅವರಿಗೆ ಸ್ಫೂರ್ತಿ ಕೊಟ್ಟಂತಹ ಶಿಲಾಬಾರಿಗೆ ಯಾವುದು ಆ ವಿಗ್ರಹದ ಒಂದು ಫೋಟೋ ತೆಗೆದು ಒಂದು ಪಕ್ಕಕ್ಕೆ ಅದನ್ನು ಹಾಕಿದ್ದಾರೆ ಯಾವುದೇ ಮಾಡಿ ತುಂಬ ಸೂಕ್ತವಾಗಿ ಮಾಡ್ತಾ ಆ ಕೆಲಸಗಳನ್ನು ಆ ಒಂದು ಆ ಫೋಟೋ ಕೂಡ ಹಾಕಿಬಿಟ್ಟು ಅದರ ಬಗ್ಗೆ ಆಮೇಲೆ ಅದು ನಮ್ಮ ಉಪಾಧಾರಿಯವರ್ತನ ಹೇಳಿದಾಗೆ ಒಂದು ಚಿಕ್ಕ ಶ್ಲೋಕ ಅದನ್ನು ಪೂರ್ಣವಾದ ಒಂದು ಸೂತ್ರ ರೂಪದಲ್ಲಿ ಅದರ ವಿವರಣೆ ಈ ಕವನ ಈ ರೀತಿಯಾಗಿ ಮಾಡಿಕೊಂಡು ಹೋಗಿದ್ದಾರೆ ಅದಕ್ಕೆ ಅದೊಂದು ಸಂಗೀತವನ್ನು ಕೂಡ ಅವರು ಸಂಗೀತ ಕಾಳವಳಿಸಿ ರಾಗಗಳನ್ನು ಸಂಯೋಜನೆ ಮಾಡಿದ್ದಾರೆ ಕಾಳಗಳನ್ನು ಹೇಳಿದ್ದಾರೆ ರಾಗ ಕಾಳ ಸಂಯೋಜನೆಗೆ ಗುಂಡಪ್ಪನವರೆ ಅವರ ಮುನ್ನಡಿಯಲ್ಲಿ ಹೇಳಿದ ಹಾಗೆ ಗಿಣ ರಾಜಾರಾಯಿರುವಂತಹ ಕೆಲವು ಕಾಲ ನನಗೂ ಆ ಇತ್ತು ಗ್ರೀಣಾರಾಜ ರಾಜರ ಹೋಗಿ ಬರ್ತಾ ಇದೆ ನನ್ನ ಕಾಟಕ್ಕೆ ಸಂಗೀತದಲ್ಲಿ ಏನು ಸಾಧನೆ ಮಾಡೋಕ್ಕಾಗಲಿಲ್ಲ ಅದು ಬೇರೆ ವಿಷಯ ಅಲ್ಲವೋ ಮಣ್ಣು ಪಕ್ಷ ಅಷ್ಟೇ ಆ ವೈಡಿಕ ಶಿಖಾರಣಿ ಎಲ್ ರಾಜಾರಾಯರು ಅವರು ಕೂಡ ಇದರಲ್ಲಿ ಮಾಡಿ ಅವರು ಭಾಗವಹಿಸಿ ಅದನ್ನು ಊಟ ಕೊಡೋದಕ್ಕೆ ಕೂತ್ಕೊಂಡು ಅದಕ್ಕೆಲ್ಲ ರಾಗ ಸಂಯೋಜನೆಯನ್ನು ನೋಡಿಕೊಟ್ಟರು ಅದೇ ಕಾಲೂ ಅಂದೇ ಸಾವಿರದ ಒಂಬೈನೂರ ಐವತ್ತೈದನೇ ಇಷ್ಟುವಲ್ಲಿ ಮೊದಲನೇ ಸರ್ತಿ ಈ ಹಾಡುಗಳನ್ನು ರಾಜಾರಾಯರು ಹಾಡಿದರು ಅಂತ ಟೌನ್ ಹಾಲಲ್ಲಿ ಅಂತೇಳಿ ಒಂದು ಏರುಗೆ ಅದರ ಜೊತೆಗೆ ಅದಾದ ಮೇಲಿಂದ ಇವರು ನಮ್ಮ ಕೌಶಿಕ್ ನಾಟ್ಯಾಚಾರ್ಯ ಕೌಶಿಕರು ಬಹಳ ಇದನ್ನು ಹೆಚ್ಚಿಕೊಂಡು ಇದನ್ನು ಡಾನ್ಸಲ್ಲಿ ತರಬೇಕು ಯಾಕೆಂದರೆ ಇದು ನೃತ್ಯಕ್ಕೆ ಹೆಚ್ಚು ಅಳವಡಿಸುತ್ತೆ ನೃತ್ಯದ ಬಗ್ಗೆ ಇದನ್ನೆಲ್ಲ ಹೇಳೋದರಿಂದ ಅದನ್ನು ಮಾಡಲೇಬೇಕು ಅಂತೇಳಿ ಅರವತ್ತರ ದಶಕದ ಬಿಗಿನಿಂಗಲ್ಲಿ ಈವಿನಿಂಗ್ ಆಫ್ ಸಿಕ್ಸ್ಟೀಸ್ ಆವಾಗ ಅರವತ್ತ್ಮೂರ ಅರವತ್ನಾಲ್ಕು ಆ ತರಹ ಆವಾಗ ಇದು ಬಿ ಪಿ ಅನ್ನೋ ಕಂಪ್ನಿನಲ್ಲೂ ಪ್ರದರ್ಶನ ಮಾಡಿ ಅವರು ಒಂದು ಗುಂಡಪ್ಪನವರನ್ನು ಕರೆದು ಅವರ ಎದುರಿನಲ್ಲಿ ಈ ಋತು ಪ್ರದರ್ಶನ ಆಯಿತು ಅಂತಕ್ಕಂಥ ದೊಡ್ಡ ದಾಖಲಾಗಿರ್ತಕ್ಕಂಥ ವಿಷಯ ಹೀಗೆ ಹಳೆ ಕಾಲದಿಂದಲೂ ಇದನ್ನು ಎಷ್ಟೋ ಈ ಅರ್ಥ ಪ್ರಕೃತಿಗಳಿಗೆ ಒಂದು ದೊಡ್ಡ ಇದೆ ಅದಕ್ಕೆ ಒಂದು ಇದೆ ಮೇಲರ್ ಹೋಗದಾಗಿ ಒಂದು ಇಪ್ಪತ್ತು ವರ್ಷದ ಕೆಳಗೆ ಆವಾಗ ಬಿರಿ ಆರ್ ರವಿಕಮನ್ ಅವರು ಪದ್ಮನಾಭನ್ ಟೈಮ್ನಲ್ಲಿ ಅವನ ಒಂದು ಕ್ಯಾಸೆಟ್ಟು ಒಂದು ಕ್ಯಾಸೆಟ್ ಬಿಡುಗಡೆ ಆಯಿತು ವೆಂಕಟ್ರವನವರೇ ಅದಕ್ಕೆ ಒಂದು ಬ್ಯಾಕ್ ಗ್ರೌಂಡನ್ನೆಲ್ಲ ಕೊಟ್ಟು ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ಮಾಡಿದ್ದು ಕ್ಯಾಸೆಟ್ ಬಂದಿತ್ತು ಆ ಕ್ಯಾಸೆಟ್ ನಂತರದಲ್ಲಿ ಈವಾಗ ಅದನ್ನು ಸಿಡಿ ಮಾಡಿದ್ದಾರೆ ಸುಮಾರು ಇಪ್ಪತ್ತು ಲಕ್ಷಕ್ಕ ಮೇಲ್ಪಟ್ಟಾಯಿತು ನನ್ನ ನೆನಪು ಅದು ಮೊದಲನೇ ವ್ಯಾಲ್ಯೂಮು ಅದರಲ್ಲಿ ಒಂದು ಹನ್ನೆರಡು ಹದಿಮೂರು ಗೀತೆಗಳು ಅದನ್ನು ನಮ್ಮ ವಿದ್ವಾಂಸರಾದಂಥ ಶಂಕರವರೇ ಹಾಡಿದರು ಶಶಿಧರವರು ಹಾಡಿದ್ದು ಇನ್ನೂ ಜನರ ಎಲ್ಲರೂ ಕೆಲವರೆಲ್ಲ ಹಾಡಿರು ಅದನ್ನು ಪ್ರಧಾನವಾಗಿ ಶಂಕರವರೇ ಅದಕ್ಕೆ ಸಂಗೀತ ಸಂಗೀತ ಸಂಯೋಜನೆ ಮಾಡಿದ್ದು ಅವರೇ ಆವಾಗ ಅವರೆಲ್ಲರೂ ಕೂಡ ಭಾಗವಹಿಸಿದ್ರು ನಮ್ಮ ಪದ್ಮನಾಭನವರು ರಾಮಸ್ವಾಮಿ ಅವರು ಡಿ ಆರ್ ರೀ ಎಲ್ಲರೂ ಕೂಡ ಭಾಗವಹಿಸಿದಂತಹ ಅದಾದ್ಮೇಲಿಂದ ಸುಮಾರು ಹತ್ತು ಹನ್ನೆರಡು ವರ್ಷಗಳ ಕೆಳಗಡೆ ನಮ್ಮ ಪ್ರೊಸರ್ಘನಾಥ್ ಅವರು ಇನ್ನೊಂದು ಸಿಡಿಯನ್ನು ಸ್ಪಾನ್ಸರ್ ಮಾಡಿ ಆ ಎರಡನೇ ಅದರಲ್ಲಿ ಕವರ್ ಆಗೇ ಇರತಕ್ಕಂಥದ್ದು ಇನ್ನೊಂದು ಹತ್ತು ಹನ್ನೆರಡು ಕವನಗಳನ್ನು ಕವರ್ ಮಾಡಿ ಅವರು ಇನ್ನೊಂದು ಸಿಡಿಯನ್ನು ತಗೊಂಡು ಬಂದಿದ್ದಾರೆ ಇವತ್ತಿನ ಕಾರ್ಯಕ್ರಮ ಪ್ರಧಾನವಾಗಿ ಆ ಎರಡನೆಯ ಸಿ ಡಿ ಅದರಲ್ಲಿ ಆಗಿರ್ತಕ್ಕಂಥ ಗೀತೆಗಳನ್ನು ಆಧರಿಸಿ ನಾವು ತಮ್ಮೆದುರಿಗೆ ಈ ಜನ್ಮದಲ್ಲಿ ಪ್ರೆಸೆಂಟೇಷನನ್ನು ಕೊಡ್ತಾ ಇದ್ದೇವೆ ಮುಖ್ಯವಾಗಿ ಇದು ನಾವು ನಮ್ಗೆ ಆರೋಗ್ಯ ತಮಗೆ ಆಯ್ಕೆ ಮಾಡೆ ಇದು ದೇವಾಲಯಗಳನ್ನು ಗೊತ್ತದ್ದು ದೇವಾಲಯದ ಬಗ್ಗೆ ಗುಂಡಪ್ಪನವರೇ ಹೇಳ್ತಾರೆ ಇಷ್ಟೆಲ್ಲ ಏಕೆಂದರೆ ಈ ಬೇರೆಯವರ ದೇವಾಲಯ ಇಲ್ಲಿ ಇದು ಬೇರೆ ದೇವಸ್ಥಾನ ಇದರಲ್ಲಿ ಇದು ನೆಹಕೂರು ದೃಶ್ಯ ಸಾಕು ದೆಹಲೂರು ದೃಶ್ಯದಲ್ಲಿ ತೆಗೆದಿರೋದ್ರೆ ಏನಲ್ಲಿ ಆ ತರ ಈ ದೇವಸ್ಥಾನ ತೆಗೆದಿರೋದು ಅದು ಎಷ್ಟು ಅಚ್ಚುಕಟ್ಟಾಗಿದೆ ಆ ದೇವಸ್ಥಾನ ಅನ್ನೋದು ಬೇಲೂರು ದೇವಸ್ಥಾನವನ್ನು ಇಲ್ಲಿ ನೋಡಬಹುದು ಇದನ್ನು ಕಟ್ಟೋದಕ್ಕೆ ಸುಮಾರು ನೂರ ಮೂರು ವರ್ಷಗಳ ಕಾಲ ಹಿಡಿಸಿಕೊಂಡು ಬಂದಾಗಲೇ ಇದೆ ಹೊಸ ವಿಷ್ಣುವರ್ಧನಾ ಕಟ್ಟದ ದೇವಸ್ಥಾನ ಪಂಚನಾರಾಯಣ ದೇವಸ್ಥಾನಗಳಲ್ಲಿ ಐದನೇಗಾದಂಥ ವಿಜಯನಾರಾಯಣ ಸ್ವಾಮಿ ದೇವಸ್ಥಾನ ವಿಜಯನಾರಾಯಣಿಗೆ ಸೋಮನಾರಾಯಣ ಅಂತ ಹೆಸರು ಚನ್ನಗೇಶ್ವ ಅಂತೂ ಅವನಿಗೆ ಹೆಸರು ಅಲ್ಲಿ ಆ ದೇವಸ್ಥಾನದ ಅಧಿ ಅಧಿಕಾತರ ದೇವತೆ ಚನ್ನಕೇಶ್ವರ ಈ ದೇವಸ್ಥಾನದಲ್ಲಿ ಯಾಕಿಷ್ಟು ಮೂರು ಮೂರು ವರ್ಷ ಕಟ್ಟಿ ಅಂತ ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿ ಕಟ್ಟು ಅದಕ್ಕೆ ದೇವಸ್ಥಾನ ಇದಕ್ಕೆ ಏನದಕ್ಕೆ ಪ್ರಾಧಾನ್ಯತೆ ಅನ್ನೋದನ್ನು ತುಂಬ ಸುಂದರವಾಗಿ ಹೇಳಿದ್ದಾರೆ ಇದೇ ಪುಸ್ತಕ ಮುಂದಿನ ಭಾಗದಲ್ಲೇ ಹೇಳ್ತಾರೆ ಮಾತ್ರ ಹಳೆ ಕಾಲದಲ್ಲಿ ದೇವಸ್ಥಾನ ಅಂದರೆ ಬರೀ ಏನೋ ಒಂದು ಹೋಗ್ಬಿಟ್ಟು ಅವ್ರು ಹೆಂಗೆ ಕೇಳ್ಕೊಂಡು ಆಗಿದ್ದಲ್ಲ ಅದು ಅದು ಧಾರ್ಮಿಕವಾದ ಒಂದೇ ಅಲ್ಲ ಸಾಂಸ್ಕೃತಿಕವಾಗಿ ಯಾವುದೇ ಒಂದು ಊರಿನಲ್ಲಾಗಲಿ ಹಳ್ಳಿಯಲ್ಲಾಗಲಿ ಅದೇನಾಗೋದಂದರೆ ಅದು ಪೂರ್ಣವಾಗಿ ಜನಜೀವನಕ್ಕೆ ಒಂದು ಬೇಸ್ಮೆಂಟ್ ಆಗಿದ್ದಂಥ ಒಂದು ಜಾಗ ಅಲ್ಲಿ ಎಲ್ಲರೂ ಕೂಡ ಜಾತಿ ಮತ ಲಿಂಗ ವೇಸು ಯಾವ ಬೇರವೂ ಇಲ್ಲದೆ ಯಾವಾಗ ಬೇಕಾದ್ರೂ ಎಲ್ಲರೂ ಬಂದು ಯಾವುದೇ ಒಂದು ಪಬ್ಲಿಕ್ ಸಂಬಂಧಪಟ್ಟದ್ದು ಇವಾಗ ಏನೋ ಒಂದು ಉಪನ್ಯಾಸವಾಗುತ್ತೆ ಅಥವಾ ಒಂದು ನ್ಯಾಯಸ್ಥಾನವಾಗುತ್ತೆ ಯಾವುದೋ ಒಂದು ವ್ಯಾಚ್ಯ ಪರಿಹಾರ ಆಗಬೇಕು ದೇವಸ್ಥಾನದಲ್ಲೇ ಚಾವಳಿ ಆಗ್ತಾ ಇತ್ತು ಆ ಊರಿನವರೆಲ್ಲ ಸೇನೋ ಒಂದು ಡಿಸೈಡ್ ಮಾಡಬೇಕು ಅಂದರೆ ಆಗ್ತಾ ಇರ್ಬೋದು ಹಾಗೆಯೇ ಸಂಗೀತ ಸಾಹಿತ್ಯ ಅದಕ್ಕೆ ಕಲಾ ಪ್ರಕಾರಗಳನ್ನು ಹೇಳಬೇಕು ಅಂತಂದರೆ ಅದು ಸಂಗೀತ ಅದನ್ನು ಕೂಡ ದೇವಸ್ಥಾನದಲ್ಲೇ ನಡೆಸ್ತಾ ವಿದ್ಯಾಭ್ಯಾಸ ಶಾಲೆಗಳನ್ನು ದೇವಸ್ಥಾನ ನಗರದಲ್ಲಿ ನಡೆಸ್ತಾ ಇದ್ರು ಹೀಗಾಗಿ ದೇವಸ್ಥಾನ ಅನ್ನೋದು ವಿಟ್ವಾಸ್ ಅ ಇಂಟೆಗ್ರಲ್ ಪಾರ್ಟ್ ಆಫ್ ದಿ ಎಂಟೈರ್ ಸೊಸೈಟಿ ಹಾಗಾಗಿಬಿಟ್ಟು ನಮ್ಮಲ್ಲಿ ದೇವಸ್ಥಾನಕ್ಕೆ ಆ ಪ್ರಾಧಾನ್ಯತೆ ಬಂತು ಆ ಪ್ರಾಧಾನ್ಯತೆ ಇದ್ದಿದ್ದರಿಂದ ಏನಾಯಿತು ಅದಕ್ಕೇ ಇವತ್ತಿಗೂ ಕೂಡ ಅದು ಯಾರೊಬ್ಬರು ಸೊಪ್ಪಾಗಿ ಹೊಡಿಯಲಿಲ್ಲ ಅದು ಸಾರ್ವಜನಿಕ ಸೊಪ್ಪು ಅದೆಲ್ಲರಿಗೂ ಸೇರಿತ್ತು ಅದು ಕಮ್ಯುನಿಟಿ ಕೊಸೆಷನ್ ಅನ್ನೋ ಥರ ಅವರು ತಗೊಂಡು ಬಂದು ಅದನ್ನು ಮಾಡುವುದು ತುಂಬ ಅದ್ಭುತವಾಗಿ ಅವರು ಹೇಳ್ತಾರೆ ಹಾಗಾಗೇ ಎಲ್ಲಿ ಪರಮತೀಗಿರ ದಾಳಿಗೆ ಸಿಕ್ಕಿ ಎಷ್ಟು ಬೇ ಎಷ್ಟು ಹಾಳಾಯಿತು ಅದಷ್ಟು ಬಿಟ್ಬಿಟ್ರೆ ಬಿಟ್ಟು ಭಾಗಗಳೆಲ್ಲವೂ ದೇವಸ್ಥಾನ ಇವತ್ತಿಗೂ ಎಲ್ಲ ದೇವಸ್ಥಾನಗಳು ಉಳ್ಕೊಂಡಿವೆ ಆ ರಾಜರಿದ್ದ ಅರಮನೆ ಉಳ್ಕೊಳ್ಳಲಿಲ್ಲ ಆ ಊರಿನಲ್ಲಿ ದೊಡ್ಡ ಮನೆಗಳು ಉಳ್ಕೊಳ್ಳಲಿಲ್ಲ ಜನ ಮಕ್ಕಳಿದ್ದ ಬೇರೆ ಯಾವುದೂ ಉಳ್ಕೊಳ್ಳಿಲ್ಲ ದೇವಸ್ಥಾನ ಉಳ್ಕೋಬೇಕು ಯಾಕೆ ಉಳ್ಸ್ಕೋಂದ್ರೆ ಇಡೀ ಆ ಸಮೂಹ ಈ ದೇವಸ್ಥಾನ ಅನ್ನೋದು ನಮ್ಮೆಲ್ಲರಿಗೂ ಅನ್ನೋ ಒಂದು ಭಾವನೆಯಲ್ಲಿ ಅದನ್ನು ರಕ್ಷಣೆ ಸಂರಕ್ಷಣೆ ಮಾಡ್ಕೊಂಡು ಬಂದರು ಅದನ್ನು ಉಪಯೋಗಿಸ್ತಾ ಒಂದು ಇತ್ತು ಇದು ದೇವಸ್ಥಾನದ ಬಗ್ಗೆ ನಮ್ಗೆ ಅಲ್ಪವಾದ ತಿರುವಳಿಕೆಯನ್ನು ಅಳಿಸಿ ಹಾಕಿ ಅದೆಂಥ ಒಂದು ದೊಡ್ಡ ಜಾಗ ಅದಕ್ಕೆ ಯಾಕೆ ಆ ಪ್ರಾಧಾನ್ಯತೆ ಬಂತು ಅಂತ ಹಾಗಾಗಿ ಮೂರು ಮೂರು ವರ್ಷ ಕಟ್ಟಿದ್ದು ವೇಸ್ಟ್ ಅಲ್ಲ ಇವತ್ತಿಗೂ ಕೂಡ ವಿಶ್ವವಿಖ್ಯಾತವಾಗಿ ಕರ್ನಾಟಕದ ಹೆಸರನ್ನು ಇಡೀ ಭೂಮಂಡಲದಲ್ಲಿ ಎಲ್ಲ ಕಡೆ ಕಂಡು ಹಾಕಿ ಮಾಡಿದ್ದು ಇದೇ ದೇವಸ್ಥಾನ ಇವತ್ತು ಅಷ್ಟು ಅಷ್ಟು ಎಫರ್ಟ್ಸ್ ಹಾಕಿ ಮಾಡಿದ್ರು ಒಂದು ಅದ್ಭುತವಾದ ಕೆಲಸ ಇಂಥ ಒಂದು ಈ ದೇವಸ್ಥಾನ ಇದನ್ನು ಇಲ್ಲಿ ಹಾಗೂ ಇದು ನಾರಾಯಣ ಪ್ರತಿಷ್ಠೆ ಆಗಿದ್ದು ಒಂದು ಸಾವಿರದ ನೂರ ಹದಿನೇಳನೇ ಇಸ್ವಿಯಿಂದ ಅದು ಚಾತ್ರಿಕಾಲಿಗೆ ದಾಖಲೆ ಅಂದರೆ ಒಂಬೈನೂರು ವರ್ಷದ ಕೆಳಗೆ ಈ ದೇವಸ್ಥಾನದಲ್ಲಿ ಚಂದ್ರಕೇಶ್ವರ ಪ್ರತಿಷ್ಠೆ ಆಗಿತ್ತು ಅಲ್ಲಿಂದ ಆಚೆಗೆ ಅದೆಲ್ಲ ಅದ್ಭುತವಾದಂಥ ಒಂದು ಶಿಲ್ಪ ಎಲ್ಲರೂ ಹೇಳ್ಕೊಂಡು ನಮ್ಮ ಇವರು ಹೇಳೋ ಹಾಗೆ ಶಿಲೆಯಲ್ಲರಿ ಗುರಿಯು ಕಲೆಯ ಬಲೆಯು ಅಂತ ಹೇಳಿ ಕುಂಪರು ಲಕ್ಷ್ಮೇದ ಕುಂಪರು ಅವರು ಬಾಗಿಲು ಕೈ ಮುಗಿದು ಶಿಲೆಯಲ್ಲೀ ಹುರಿಯು ಕಲೆಯ ಬಲೆ ಇಲ್ಲು ಎಲ್ಲರೂ ಕಲೆ ಇದು ಬರೀ ಶಿಲೆ ಅಂತೋಬೇಡ ಅಂತ ಹೇಳಿ ಅವರು ಹೇಳಿದ್ದಾರೆ ಅದೇ ತರಹ ಇದು ದಿ ಇನ್ನೊಂದು ಉದ್ಗಾರವಾಗಿದೆ ದಾರಿ ಮಿಸ್ಟರ್ ದಿ ಇಮಾರ್ಟಲ್ ಬ್ಯೂಟಿ ಕ್ಯಾಪ್ಚರ್ಡ್ ಅಂಡ್ ಪ್ರಿಸರ್ವ್ಡ್ ಫಾರ್ ಎಟರ್ನಿಟಿ ಇನ್ ದಿ ಮಿಶ್ ಎಲ್ ವರಿಷ್ಟು ಅದ್ಭುತವಾಗಿ ಹೇಳಿದ್ದಾರೆ ನೋಡಿ ದಿ ಇಮಾರ್ಟಲ್ ಬ್ಯೂಟಿ ಕ್ಯಾಪ್ಚರ್ ಫಾರ್ ಎಟರ್ನಿಟಿ ಇದನ್ನ ಮಾಡಿದಂತಹುದು ಇದರಲ್ಲಿ ಬರ್ತಕ್ಕಂಥದ್ದು ಆ ಮದರಿ ಕಾವ್ಯಗಳು ಈ ಒಂದು ಹಿನ್ನೆಲೆಯಲ್ಲಿ ಈ ಮದರಿ ಕಾವ್ಯಗಳನ್ನು ಹೇಗೆ ಮಾಡಿದ್ರು ಯಾಕೆ ಮಾಡಿದ್ರು ಅನ್ನೋದನ್ನ ಅದನ್ನು ತಂದು ಕೈಲಿಕ್ಕೆ ಕಾವ್ಯ ಅಂತ ಹೇಳ್ತಾರೆ ಅದನ್ನು ಆ ಕಾವ್ಯಗಳನ್ನು ಹೇಗೆ ಮಾಡಿಕೊಂಡು ಹೋದರು ಅನ್ನೋದನ್ನ ನೋಡೋದಕ್ಕೋಸ್ಕರವಾಗಿ ಅವರು ಕೆಲವು ಕಥೆಗಳನ್ನು ಹೊಂದಿದ್ದಾರೆ ಆರಂಭದಲ್ಲಿ ಅದರಲ್ಲಿ ಬಂದ ಪದೇಗಳನ್ನು ಕೇಳೋಣ ಹಾಗೆ ಅವ್ರನ್ನ ಇಲ್ಲಿ ಹೇಗುತ್ತೆ ಅನ್ನೋದನ್ನು ಒಲ್ಪಿನ ಒ ಇವರೆಲ್ಲರೂ ಮುಖ್ಯಮಂತ್ರಿ ಅವರಿಂದ ಅದಕ್ಕೆ ಯಾರು ಮುಖ್ಯ ಕಾರಣ ಅಂತಂದರೆ ಅದಕ್ಕೆ ವಿಷ್ಣುವರ್ಧನ ಚೋದಿಗ ವಿಷ್ಣುವರ್ಧನ್ ಅವನು ಅವನೇ ಅದಕ್ಕೆಲ್ಲ ಇನ್ಸ್ಪಿರೇಷನ್ ಕೊಟ್ಟವನು ಮಾಡಿದವರು ಯಾರು ಚಕ್ಕಣಿಬೋದಿಗ ಚಕಣಾಚಾರಿ ಅವನ ಶಿಷ್ಯು ಚಕಣಾಚಾರಿ ಎಲ್ಲರೂ ಕೂಡ ಅವರೇ ಅದನ್ನು ಸೃಷ್ಟಿ ಮಾಡಬಹುದು ಅದಕ್ಕೆ ಇನ್ಸ್ಪಿರೇಷನ್ ಕೊಟ್ಟವನು ಅದಕ್ಕೆ ಎಂಕರೇಜ್ಮೆಂಟ್ ಕೊಟ್ಟಂತಂದು ವಿಷ್ಣುವರ್ಧನ ವಿಷ್ಣುವರ್ಧನ ಚೋದಿರ ಅವನಿಂದಾಗಿ ಇದೆಲ್ಲ ಆಯಿತು ಅನ್ನೋದನ್ನು ನೋಡ ತುಂಬ ಚೆನ್ನಾಗಿ ಹೇಳಿದ್ದಾರೆ ಕೇಶವೇಶ ರಾಣಿಯರಿಗೆಲ್ಲರೂ ಕೂಡ ಕೇಶವೇಷ ರಾಣಿಯರು ಶುಕ್ರಪಾಣಿಯ ಕೆಲವರು ಗಿಣಿತ್ರೆ ಕೆಲವರು ಕಣಿವೇಣಿಯಲ್ಲ ಜಳೆ ಹಾಕಿದ್ರು ಇಂಥದ್ದೆಲ್ಲ ಇದೆ ಅದೆಲ್ಲ ಹೇಳ್ಕೊಂಡು ಹೋಗ್ತಾರೆ ಹಾಗೆ ಇದರ ಫಲಸಿದ್ಧಿ ಏನು ಅಂದರೆ ಮೂಕ ಭಾಷೆಯೋ ನಾಟ ಭಾಷೆ ಅದು ಯಾರು ಮಾತಾಡೋದಿಲ್ಲ ಅಲ್ಲಿ ಇದು ಬೇಕು ಎಲ್ಲ ಸುಳ್ಳಿದ ಮೂಕ ಭಾಷೆ ಆದರೆ ಅದು ಮೂಕ ಭಾಷೆ ಅದು ನಾಟ ಭಾಷೆ ನಾಟಕ ಭಾಷೆ ಅಂತ ಸ್ವರ್ಗದ ಒಂದು ಭಾಷೆ ಅಂದರೆ ಇದೇನುಮ ಭಾಷೆ ಅಂದರೆ ಮೂಟ ಭಾಷೆಯೋ ನಾಲ್ಕು ಭಾಷೆಯೋ ಕಣ್ಗಳಿಂದ ಅದು ನೋಡಿದಾಗ ಅದು ಹೃದಯಕ್ಕೆ ಸ್ಪರ್ಶಿಯಾಗಿ ಗೊತ್ತಾಗುತ್ತೆ ಹೃದಯದಲ್ಲಿ ಗೊತ್ತಾಗುತ್ತೆ ಅವರೇನು ಹೇಳೋ ಪ್ರಯತ್ನ ಪಡ್ತಾ ಇದ್ದಾರೆ ಆ ಬಾಲಿಕೆಯರು ಆ ಮದನಿಕೆಯರು ಅನ್ನೋದು ನಿಮ್ಮ ಹೃದಯಕ್ಕೆ ಗೊತ್ತಾಗುತ್ತೆ ಟಿವಿ ಕೇಳಿಸ್ತೇರು ಆದರೆ ಹೃದಯಕ್ಕೆ ಗೊತ್ತಾಗುತ್ತೆ ಕಣ್ಗಳಿಂದ ಎಲೆ ನಮ್ಮ ಕಣ್ಗಳ ಮೂಲಕ ನಮ್ಮ ಹೃದಯವನ್ನು ಪ್ರವೇಶ ಮಾಡಿ ಸೌಕುಮಾರ್ ನಮ್ಮಲ್ಲಿ ಆ ಸೌಕುಮಾರ್ ಆ ಒಂದು ನಮ್ಮಲ್ಲಿ ಆ ಒಂದು ದಲಿತವಾದಂಥ ಕಲೆಗೆ ಸ್ಪಂದಿಸತಕ್ಕಂಥ ಒಂದು ಶಕ್ತಿ ನಮ್ಮಲ್ಲಿದ್ದರೆ ಅದರಿಂದ ಏನಾಗುತ್ತೆ ಅಂತಂದರೆ ಅತ್ತಣಿನ ಪ್ರತಿಭಾಷಣೆ ಆವಾಗ ಆ ಕಡೆಯಿಂದ ನಿಮಗೆ ರಿಪ್ಲೈ ಬರುತ್ತೆ ನಿಮಗೆ ಆ ಎದೆಯಲ್ಲಿ ಆ ಕುರಿತ ಇದೆ ಹೋದರೆ ಅಲ್ಲಿಂದ ನಿಮಗೇನು ರಿಪ್ಲೈ ಬರೋಲ್ಲ ಅತ್ತರಿಂದ ಪ್ರತಿಭಾಷಣಿತು ಆ ಕಡೆಯಿಂದ ಬರೋ ರಿಪ್ಲೈ ನಿಮ್ಮಲ್ಲಿ ಹೇಳುವ ಒಂದು ಪ್ರಶ್ನೆ ನಿಮ್ಮಲ್ಲಿರತಕ್ಕಂಥ ಒಂದು ಸೌಕಮಾರ್ ನಿಮಗೆ ಪ್ರೀತ ಸೌಕಮಾರ ಅದರ ಮೇಲೆ ಅದು ಇರುತ್ತೆ ಶ್ರೀಕರಪ್ಪ ಟೀಕನ ಕ್ರಮವ ಪ್ರಸಂಗಕ್ಕೆ ಹಾರ್ದಿಕ ಅನುಭವಗಳಿಂದ ಇದಕ್ಕೆ ಟೀಕೆ ಬರೆಯೋದು ಹೇಗೆ ಟೀಕೆ ಅನ್ನೋದು ಕಾಮೆಂಟ್ರಿ ಆ ಟೀಕೆಯನ್ನು ಬರೆಯಕ್ಕೆ ಹೇಗೆ ಟೀಕನಾ ಪ್ರಸಂಗಕ್ಕೆ ಹಾರ್ದಿಕ ಅನುಭವ ಹೃದಯಕ್ಕೆ ಬರ್ತಕ್ಕಂಥ ಅನುಭವವೇ ಅದಕ್ಕೆ ಟೀಕೆ ಅದನ್ನು ಬೇರೆ ಏನು ಬರೆಯಕ್ಕಾಗಲ್ಲ ಅದ್ರ ಹೃದಯದಲ್ಲಿ ಬರ್ತಕ್ಕಂಥವರು ಸ್ವೀಕರಿ ಸ್ವೀಕರಿಸ್ ಶ್ರೀಕೇಶವಂ ಹೊಸ ವೈಭವ ಚಂದ್ರಕೇಶವೇನೆ ತಾನೆ ಅವನು ಹೊಸ ವೈಭವ ಅವನೇ ರಸಸ್ಯದ ಅವನು ರಸಸಿಜಿಯಾಗಿರ್ತಕ್ಕಂಥ ಪರಮಾತ್ಮ ಅವನಿಂದಾಗಿ ಇದೆಲ್ಲರನ್ನು ನಾವು ನೋಡ್ಕೊಂಡಿದ್ದೇವೆ ಎನ್ನು ಮಾತನ್ನು ಅವರು ಹೇಳ್ತಾರೆ ಈ ದೇವಸ್ಥಾನದಲ್ಲಿ ಪತ್ತೆಯಾಕಿನ್ನ ತಮಗೆ ಫೋಟೋ ಹಾಕಿದೀವಿ ಅಂದರೆ ನಾವು ನೋಡೋದಾಗಿ ಈ ದೇವಸ್ಥಾನದಲ್ಲಿ ಮೂರು ಮದುವೆಗಳಿದೆ ಇನ್ನೇ ಗುಂಡಪ್ಪನವರು ತ್ಯಾಗಿಸ್ತಾರೆ ಮೊದಲು ಮೂರು ಸೆಪ್ ತರ ನೋಡಬಹುದು ಮೊದಲನೇ ಇದನ್ನ ಅವರು ಚಿತ್ರವಿಳಾಸ ಭಾಗ ಅಂತ ಕರೀತಿದ್ದಾರೆ ಎರಡನೇ ಭಾಗವನ್ನ ದೈವ ಪ್ರತಿಮಾ ಭಾಗ ಅಂತ ಕರೀತಾರೆ ಮೂರನೇ ಭಾಗವನ್ನ ಮೇಲಂತಸ್ತನ್ನ ಅವರು ಹೃದಯ ವಿಳಾಸ ಭಾಗ ಅಂತ ಹೇಳಿ ನೀವು ನೋಡಿದ್ರೆ ಇಲ್ಲಿ ಅಲ್ಲಿ ಮೊದಲನೇ ಹಂತಸ್ಥಳ ಬೇಸ್ಮೆಂಟ್ ಅಂತೇನು ಕರಿತೀವಿ ಆ ಬೇಸ್ಮೆಂಟಲ್ಲಿ ಇರ್ತಕ್ಕಂಥದೆಲ್ಲವೂ ಕೂಡ ಚಿತ್ರಪ್ರತಿಮನ ಭಾಗ ಅಂದರೆ ಅಲ್ಲಿ ಇರ್ತಕ್ಕಂಥ ಚಿತ್ರಾಲಂಕಾರ ಭಾಗ ಅಂದರೆ ನಮ್ಮ ಜೀವನ ಜಿಮ್ ಜೀವನದಲ್ಲಿ ನಮಗೇನೇನು ಬರುತ್ತೆ ಆನೆ ಕುದುರೆ ಒಂಟೆ ಎದ್ದು ದೇವ ದೇವಸ್ಥಾನ ಇನ್ನೊಂದು ಯಾವುದೋ ಒಂದು ಪ್ರೊಸೆಷನ್ಗೆ ಹೋಗ್ತಾ ಇದೆ ಯಾವುದೋ ಒಂದು ಯುದ್ಧ ಹಾಕ್ತಾ ಇದೆ ರಾಜರಾಜ್ ಇಂಥದ್ದೆಲ್ಲ ನಮ್ಮ ಜೀವನಕ್ಕೆ ದೈನಂದಿನ ಜೀವನಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನೆಲ್ಲವನ್ನೂ ಕೂಡ ಮೊದಲನೇ ಮಜಲು ಮೊದಲನೇ ಅಂತಸ್ತರಲ್ಲಿ ಚಿತ್ರೀಕರಣ ಮಾಡಿದ್ದಾರೆ ಅದಾದ ಮೇಲೆ ಸ್ವಲ್ಪ ಮೇಲಕ್ಕೆ ಹೋದರೆ ದೈವ ಪ್ರತಿಮಾ ಭಾಗ ಅಲ್ಲಿಯೇ ಚನ್ನಕೇಶ್ವರ ಅಂತಃಪುರ ಬರೋದು ಗರ್ಭಗುಡಿ ಎಲ್ಲ ಇದೆ ಆ ಹೊರಗಡೆ ಭಾಗ ಆ ಸುತ್ತೂ ಇರ್ತಕ್ಕಂಥದ್ದು ಅಂದರೆ ನಾವು ಬೇರೊಂದು ಕ್ಯಾಂಪ್ಸ್ ಕೊಡಿ ನಾವು ಹೋದಾಗ ಒಂದು ದಯಾಸಿನಲ್ಲಿ ನಿಂತ್ಕೊಂಡು ಆ ದೇವಸ್ಥಾನಕ್ಕೆ ಸುತ್ತ ಹೋಗ್ತೀವಿ ಆ ದಯಾಸ ಮೇಲಿನ ಭಾಗ ಏನಿದೆ ಆ ಆ ಭಾಗ ಅದಕ್ಕೆ ಸುತ್ತಿದ್ದ ದೈವ ಪ್ರತಿಮಾ ಭಾಗ ಅಲ್ಲಿ ದೇವತೆಗಳಿದ್ದಾರೆ ಅಂದರೆ ನಮ್ಮ ಜೀವ ನಮ್ಮ ದೈನಂದಿನ ಜೀವನ ನಮ್ಮ ಮನುಷ್ಯ ಜೀವನಕ್ಕೆ ಮೇಲ್ಪಟ್ಟವು ದೇವತೆ ಅಲ್ಲಿದ್ದಾರೆ ಅವರೇನು ಮಾಡ್ತಾ ಇದ್ದಾರೆ ಅಲ್ಲಿ ಅದರಿಂದ ದಶಾವತಾರಗಳು ಯಾವುದೋ ಮೋಹಿನಿ ವಿಶ್ವಾಸಿದ್ರೆ ಇನ್ನು ಯಾವ್ದೋ ಕಿರಾತಾರ್ಜನೀಯ ಹೀಗೆ ಪುರಾಣ ಪುಂಡಿಗೆ ತೆಗೆದುಕೊಂಡ ಭಾಗಗಳು ದಶಾವತಾರಗಳು ಈ ದೇವರಿಗೆ ಸಂಬಂಧಪಟ್ಟಂತೆಲ್ಲ ಆ ಮಧ್ಯಭಾಗದಲ್ಲಿ ಬರುತ್ತೆ ಅದರ ಮೇಲ್ಭಾಗವನ್ನು ಹೃದಯ ವಿಲಾಸ ಭಾಗ ಅಂತ ಕರೀತಿದ್ದಾರೆ ಬಂದವರು ಅಲ್ಲಿರ್ತಕ್ಕಂಥದ್ದೆಲ್ಲವೂ ಅಲ್ಲಿ ಹೃದಯ ಹೃದಯ ಭಾಗ ಅಲ್ಲಿ ಇದೆಲ್ಲ ಕಣ್ಣು ನೋಡಬಹುದಾದ್ರೆ ಹೃದಯದಿಂದ ಅರ್ಥ ಮಾಡಬೇಕಾದ ಆ ಶಿಲಾ ಬಾಲಿಕೆಯರು ಆ ಮದರಿಕಾ ವಿಗ್ರಹಗಳೆಲ್ಲವೂ ಕೂಡ ಮೂವತ್ತೆಂಟು ಪ್ಲಸ್ ಕೂಡ ಆ ಹೃದಯ ವಿಳಾಸ ಭಾಗದಲ್ಲಿ ಬರುತ್ತೆ ಅಲ್ಲಿರತಕ್ಕಂತಹ ವಿಗ್ರಹಗಳು ಆ ಮೂರನೇ ಅಂತಸ್ತಲ್ಲಿರತಕ್ಕಂಥದ್ದು ಅದು ಇದನ್ನ ಯಾಕೆ ಹೇಳ್ತಾರೆ ಅವರು ಅಂತಂದ್ರೆ ಅಲ್ಲಿ ಹೃದಯ ವಿಳಾಸ ಭಾಗವನ್ನು ಮುಖ್ಯವಾಗಿ ಅವರು ಯಾಕೆ ಫೋಟೋ ಅದು ನಾನು ಸ್ಟಿಲ್ ಫೋಟೋಸ್ ಇದ್ದಾಗೆ ಸ್ಟಿಲ್ ಫೋಟೋಗ್ರಫಿ ಇದ್ದಾಗೆ ಯಾವುದೋ ಒಂದು ಭಾವವನ್ನು ಬಂಧಿಸಿ ಹಿಡಿದುತ್ತಿದ್ದಾನೆ ಶಿಲ್ಪಿಯನ್ನು ಅದು ಅನುಗಾಲಕ್ಕೂ ಹಾಯಿ ಅಂತಕ್ಕಂಥದ್ದು ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅನೇಕವಾಗಿ ಸೇತುವಾರಿ ಆದಂಥ ಸನ್ನಿವೇಶಗಳನ್ನೆಲ್ಲವೂ ಕೂಡ ಅಲ್ಲಿ ಜೋಡಿಸಿಟ್ಟಿದ್ದಾರೆ ಹಾಗೆರತಕ್ಕಂಥದ್ದರಲ್ಲಿ ಆ ಚಂದ್ರಕೇಶ್ವರರು ಅವನೇ ಅಲ್ಲಿ ಅತಿಥಿಗ ಅವನನ್ನು ಮುಂದೆ ಇನ್ನೊಂದು ಜೊತೆ ಹಾಡ್ತಾ ಇರೋದು ಅದ್ರಲ್ಲಿ ಬರುತ್ತೆ ಆ ಚನ್ನಕೇಶ್ವರನ ಸ್ಮರಣ ಮಾಡುವಾಗ ಮುಂಡಪ್ಪನವರ ಪದಗಳನ್ನು ಬಳಸಿದ್ದಾರೆ ಶ್ರೀ ಚನ್ನಕೇಶ್ವರ ಶೃಂಗಾರ ಭಾವ ಸೌಂದರ್ಯಾರ್ಥವ ಈ ಪದಗಳನ್ನು ಬಳಸಿದ್ದಾರೆ ಸೌಂದರ್ಯ ಸೌಂದರ್ಯಕ್ಕೆ ನೀನೇ ಸಮುದ್ರ ಸೌಂದರ್ಯ ಸೌಂದ್ರ ಸೌಂದರ್ಯ ಅನ್ನತಕ್ಕಂಥ ಸಮುದ್ರವೇ ನೀನು ಅಂದರೆ ಸಮುದ್ರ ಆ ವೈಶಾಲ್ಯ ಗಾಂಭೀರ್ಯ ಆ ಒಂದು ಅದಕ್ಕೆ ಒಂದು ಲಿಮಿಟ್ ಇಲ್ಲ ಅನ್ನೋದು ಅದನ್ನು ಆತ್ನವ ಅನ್ನೋ ಒಂದು ಪದದಿಂದ ಗುಂಡಪ್ಪನವರಲ್ಲಿ ಬಳಸಿದ್ದಾರೆ ಅದನ್ನು ಹೇಳಿಕೊಂಡು ಅಲ್ಲಿ ಹೇಳ್ತಾರೆ ಈ ಸೌಂದರ್ಯ ನವ ಅಂತ ಅವನನ್ನು ಕರೆದು ಯಾಕೆ ಹೇಳ್ತಾರೆ ಅಂತಂದರೆ ಈ ಸೌಂದರ್ಯ ನಗ್ಗೆ ಒಂದೆರಡು ಮಾತುಗಳನ್ನು ಹೇಳುತ್ತೆ ಈ ಯಾಕೆ ಇಷ್ಟು ಪ್ರಮುಖತೆ ಅಂತಂದರೆ ಇದರಲ್ಲೂ ಪ್ರಶಿಕ್ಷಣದಲ್ಲೂ ಬರುತ್ತೆ ದೈದದಲ್ಲೂ ಬರುತ್ತೆ ಅದು ಮಾಡಿಕೊಂಡು ಅವನು ಇವನನ್ನು ಎಚ್ಚಾಗಬಹುದು ಎಲ್ಲ ಹೇಳ್ಕೊಂಡು ಬರುವಾಗ ಅಲ್ಲಿ ಹೇಳ್ತಾರೆ ಅವೇನು ಮಾಡಬೇಕು ಅಂತಂದರೆ ಏ ಇದನ್ನು ಅಸೃಜತ ಏ ಸರ್ವ ಸರ್ವ ಇದನ್ನು ಅಸ ಈ ಪ್ರಪಂಚದನ್ನೆಲ್ಲ ಅವನು ಸೃಷ್ಟಿ ಮಾಡ್ದ ಆಮೇಲೆ ಏನಾಯಿತು ಜಡವಾಗಿತ್ತು ಆದ್ದರಿಂದ ತದೇ ವಾಹನ ಪ್ರಾವಶ್ಯತೆ ಆ ಪ್ರ ವಸ್ತು ತಾನು ಒಬ್ಬನೇ ರೋಗಕ್ಕೆ ಹೋರ್ ಹೊಡೆದು ಈ ಪ್ರಪಂಚವನ್ನೆಲ್ಲ ಸೃಷ್ಟಿ ಮಾಡಿದ್ರು ಆ ಮಾಡಿದ ಮೇಲೆ ಅದರೊಳಗಡೆ ಏನು ಚೈತನ್ಯವಿಲ್ಲದೆ ಇದ್ದಿದ್ದರಿಂದ ಸುಮ್ಮನೆ ಇಲ್ಲಿದ್ದರಿಂದ ಅಂತ ಹೇಳಿ ತಾನೇ ಅದರೊಳಗಡೆಗೆ ಹೋಯಿತು ತದೇವಾದರೂ ಪ್ರಾವಶ್ಯತೆ ಅದರೊಳಗಡೆ ಹೋಗಿ ಸೇರ್ಕೊಂಡು ಮೇಲೆ ಆ ಒಂದು ಆ ಬಗ್ಗೆ ಪ್ರಪಂಚದ ವ್ಯವಹಾರಕ್ಕೆ ಶುರುವಾಯಿತು ಅದನ್ನು ನಾವು ಸಕಲ ಸೃಷ್ಟಿಗೆ ಒಂದು ಭಾಗಪಾಯಿತು ಪರಬ್ರಹ್ಮ ವಸ್ತು ಆ ಪರಬ್ರಹ್ಮ ವಸ್ತುವಿನ ಒಂದು ಉಪಾಧಿ ಆನಂದ ಆನಂದ ಅದೇನಾಯಿತು ಅಂದರೆ ಈ ಬ್ರಹ್ಮ ಸ್ವರೀಯೋಗಸ್ವರಾಗಿ ಮಾಡಿ ಎಲ್ಲವನ್ನೂ ತಾನೇ ಒಳಗೋಗದಾದಮೇಲೆ ಆ ಪರಬ್ರಹ್ಮಸ್ಥ ಆನಂದ ಆನಂದ ಆನಂದವೇ ಅದನ್ನೇ ಮಾನೆಯಾಗಿ ಬಂತು ಈ ಜಗತ್ತಿನ ಮೂಲಕ ಹರಿದು ಕಾಣಿಸಿದಾಗ ಅದನ್ನೇ ಸೌಂದರ್ಯ ಅಂತ ನಾವು ಕರೆಯುವುದು ಆ ಪರಬ್ರಹ್ಮಸ್ಥರ ಆನಂದ ನಮಗೆ ಕಣ್ಣಿಗೆ ಕಾಣುವಾಗ ಅದು ಸೌಂದರ್ಯವಾಗಿತ್ತು ಈ ಸೌಂದರ್ಯ ಅನ್ನೋದು ಅತ್ಯಂತ ಆಕರ್ಷಣೀಯವಾದದ್ದು ಎಲ್ಲ ಜೀವಿಗಳನ್ನು ಆಕರ್ಷಣೆ ಮಾಡಿ ತನ್ನಲ್ಲಿ ಬಂಧಿಸತಕ್ಕಂಥ ಒಂದು ತತ್ವ ಎಲ್ಲವನ್ನೂ ಆಕರ್ಷಿಸ್ತಾರೆ ಅದು ಒಂದು ತತ್ವ ಇರುತ್ತೆ ಆ ಒಂದು ಸೌಂದರ್ಯದ ಒಂದು ಭಾವವೇ ಶೃಂಗಾರ ಭಾವ ಗಂಡು ಹೆಣ್ಣುಗಳನ್ನು ಬಂಧಿದ ಒಂದು ಆಕರ್ಷಣೆಯಾಗಲಿ ಅವರ ಒಂದು ಜೀವನತರ್ಮ ಆಗಲಿ ಇದು ಅಂತ ಹೇಳ್ತಾರೆ ಈ ಒಂದು ಶೃಂಗಾರ ಭಾವ ದೇಹೇಂದ್ರಿಯ ವ್ಯಾಪ್ತಿಯಕ್ಕೆ ಸೀಮಿತಗೊಂಡು ಅಷ್ಟರಲ್ಲೇ ಮುಗಿದು ಹೋದರೆ ಅದು ಪಾಶಿವಿ ವೃತ್ತಿಯಾಗಿ ಮೃಗದ ಒಂದು ಹಸುವನ್ನು ತೀರಿಸಿಕೊಂಡು ವೃತ್ತಿಯಾಗಿ ಬರುತ್ತೆ ಆದ್ದರಿಂದ ಅದು ಅದನ್ನು ಅವರೇನು ಕೇಳುತ್ತಾರೆ ಅಂದರೆ ಅವರು ಇದು ದುರ್ಗಕ್ಕೆ ಸಂಬಂಧಪಟ್ಟ ಭಾಷೆ ಇದು ತಾಮಸ ಶೃಂಗಾರ ತಾಮಸ ಶೃಂಗಾರ ಸಾತ್ವಿಕ ಶೃಂಗಾರ ಯಾವುದು ಅಂತಂದರೆ ಅವ್ರು ಹೇಳ್ತಾರೆ ಈ ದೇಹೇಂದ್ರಿಯಗಳನ್ನೆಲ್ಲ ವ್ಯಾಪ್ತಿಯನ್ನು ದಾಟಿ ಸೀಮಿತವಾಗದೆ ಆ ಕೋಮಲ ಭಾವನೆಯನ್ನು ಜೀವ ಸಂಸ್ಕಾರಕ್ಕೆ ಹೃದಯ ವಿಕಾಸಕ್ಕೆ ಸಹಕಾರಿಯಾದಾಗ ಅದು ಸಾರ್ಥಕವಾದ ಸಾತ್ವಿಕ ಶೃಂಗಾರ ಆಗುತ್ತದೆ ಇಂಥ ಇಂಥ ಶೃಂಗಾರವನ್ನು ನಾವು ಜೈದೇವ್ರನ ಗೀತಗೋವಿಂದ ಅಷ್ಟಪತಿಗಳಲ್ಲಿಯೋ ಕ್ಷೇತ್ರಜ್ಞ ಪದಗಳಲ್ಲಿ ಇಲ್ಲೆಲ್ಲ ನಾವು ನೋಡ್ತೇವೆ ಇಂಥ ಒಂದು ಸಾತ್ವಿಕ ಶೃಂಗಾರದ ಒಂದು ನೆಲೆಯನ್ನು ಅಲ್ಲಿ ಕಾಣ್ತೇವೆ ಹಾಗೆಯೇ ನಮ್ಮ ಕೃಷ್ಣಕಲಾ ಅಂತಾಗಿರ್ಬೋದು ಇಲ್ಲೆಲ್ಲವೂ ಬರ್ತಕ್ಕಂಥದ್ದು ಆ ಸಾತ್ವಿಕ ಶೃಂಗಾರದ ಒಂದು ಪ್ರಚೋದನೆ ಆ ಒಂದು ಇಂಥ ಸಾತ್ವಿಕ ಶೃಂಗಾರದ ರಸಧಾರೆಯ ಇನ್ನೊಂದು ರೂಪವೇ ಈ ಹಂತ ಆ ಒಂದು ಆ ಒಂದು ಅಂತಸ್ತತ್ವವನ್ನು ಬೆಳಗಿಸ್ತಕ್ಕಂಥ ಈ ಒಂದು ಚಿತ್ತಶುದ್ಧಿಯನ್ನು ಪರಿಶೋಧನೆ ಮಾಡಿ ಬಳಸ್ತಕ್ಕಂಥದ್ದು ಚಿತ್ತವನ್ನು ತುಂಬ ಮುಖ್ಯವಾದ ಮಾತು ಚಿತ್ತವನ್ನು ಸದಗುರುಚಿಯಲ್ಲಿ ತಲ್ಲೀನಗೊಳಿಸಿ ಲೋಕವನ್ನೆಲ್ಲ ಮರಸಿ. ಅದನ್ನು ನೋಡಿದಾಗ ನಮಗೇನಾಗುತ್ತೆ ಗುಂಡಪ್ಪನವ್ರು ನಮಗಲ್ಲಿ ಹೇಳ್ತಾರಲ್ಲ ಹಾಗೆ ನಿರ್ಮಿಸಲು ದೊರೆಕೋದಯ್ ನಿಮಗೇನು ಸಿಗುತ್ತೆ ಪ್ರವಾಲಯ ಯುದೀಯ ಅಂತೆಲ್ಲ ಹೇಳ್ತಾರೆ ಗಿರೀಶನ್ನತಿಯದೆಲ್ಲ ನೋಡಿದಾಗ ನಿಮಗೇನು ಅನಿಸುತ್ತೆ ಅಂದರೆ ಬೆರಗು ಬಲಿ ಬೆರಗು ನುಡಿಗರಿಗೆ ಪರಮ ಪೂಜೆಯು ಅಂತೋ ಅಂತ ಅಂತ ಹೇಳಿದ್ದಾರೆ ಹಾಗೆ ಬೆಳೆವು ಆಹಾರ ಎಲ್ಲ ಹೇಗಿದೆ ನಿಮ್ಮ ಒಂದು ಮತ್ತೆ ಹೊರತು ನಾನು ಯಾರೋ ನನ್ನ ಡೆಸಿಗ್ನೇಷನ್ ಏನು ನನ್ನ ಕ್ವಾಲಿಫಿಕೇಶನ್ ಏನೋ ನನ್ನ ಸ್ಯಾಲ್ರಿ ಏನು ಏನೂ ಯಾವಾಗ ಬರೋದಿಲ್ಲ ನನಗೆ ಯಾರ್ಯಾರು ನಾನು ಬೇಕಾದವರು ಯಾರು ನಾವು ಬೇಡ ಆ ಸೌಂದರ್ಯ ಉಪಾಸನೆ ಮಾಡಿದಾಗ ನಮ್ಮನ್ನು ನಾವು ಮರಿತೇವೆ ನಮ್ಮನ್ನು ಹೊರಟು ಹೋಗುತ್ತೆ ಆ ಉಪಾಧಿಯನ್ನು ಕಳ್ಕೊಂಡು ಆ ಪರಪ್ರಹ್ಮ ವಸ್ತುವ ಕಡೆಗೆ ಮನಸ್ಸು ಆ ಸೌಂದರ್ಯದ ಹೋಗುತ್ತೆ ಚಿತ್ತವನ್ನು ಸತಬರುಚಿಯಲ್ಲಿ ತಲಿಯಗೊಳಿಸಿ ಲೋಕವನ್ನೆಲ್ಲ ಬರೆಸಿ ಬೇರೊಂದಕ್ಕೆ ಆಸೆ ಪಡದಂತೆ ಮನಸ್ಸನ್ನು ಅಳವಡಿಸುವುದೇ ಸೌಂದರ್ಯ ದ್ವೈತ ಅದನ್ನೇ ಅದೇ ಕೇಶವಾಮಯ ಅಂತ ಕರೆದಿದ್ದ ಇದು ನನ್ನ ಡಾಕ್ಟರ್ ಗುರು ನಮ್ಮ ಡಿ ಆರ್ ಅವರು ಒಂದು ಕಡೆ ಹೇಳಿದ್ದಾರೆ ಈ ರೀತಿಯಾದ ಒಂದು ಸೌಂದರ್ಯ ದ್ವೈತದ ಈ ಎಲ್ಲ ಕೃತಿಗಳನ್ನು ಕೂಡ ನಾವು ಇವತ್ತು ನೋಡಬೇಕು ಈ ಕಲಾ ಮಾಧ್ಯಮದ ಮೂಲಕ ಡಿ ವಿ ಜಿ ಅವರು ನಮ್ಮನ್ನೆಲ್ಲ ಕೂಡ ನಿಲಗಳನ್ನು ತೆರೆಯುವಂತೆ ಮಾಡಿ ಕಲೆಯಿಂದ ಜೀವೋನ್ನತಿ ಹೇಗೆ ಸಾಧ್ಯ ಆ ಜೀವೋನ್ನತಿಯನ್ನು ಹೇಗೆ ಸಾಧಿಸಬೇಕು ಅನ್ನೋದನ್ನು ನಮಗೆಲ್ಲರೂ ಕೂಡ ಹೇಳಿದ್ದಾರೆ ಇಲ್ಲಿ ಸ್ಥಳ ಪ್ರಕಾರ ಇದನ್ನ ಇದು ನಾವು ನೋಡಬಹುದು ಆ ಮಧ್ಯೆ ಮಧ್ಯೆ ಒಂದಷ್ಟು ಜಾಗ ಬ್ಲ್ಯಾಂಗ್ ಬಿಟ್ಟಿದ್ದಾರೆ ಇದು ಅಲ್ಲಿ ಗೈಡ್ಸ್ ಹೇಳ್ತಾರೆ ಇದನ್ನು ಯಾಕೆ ಬಿಟ್ಟಿದ್ದಾನಂತ ಒಂದು ಚಕ್ರವಂಚೆ ಅಂದರೆ ಯಾರಾದರೂ ನನಗಿನ್ನ ಚೆನ್ನಾಗಿ ಕೆತ್ತನೆ ಮಾಡೋ ಇದ್ದರೆ ಇಲ್ಲಿ ಮಾಡಿ ತೋರಿಸುವುದು ಚಾಲೆಂಜ್ ಆಗಿಬಿಟ್ಟಿದ್ದಾಗಲಿ ಅಂತ ಹೇಳ್ತಾರೆ ಇದನ್ನು ಅಲ್ಲಿ ಗೈಡ್ಸ್ ಹೇಳೋ ಅದಕ್ಕೆ ಕೆಲವು ಅದರ ಭಾಗವನ್ನ ತೋರಿಸಿದ್ದೇನೆ ಕೆಲವು ಕಡೆ ಎಲ್ಲ ಮದ್ ಮಧ್ಯೆ ಎಲ್ಲ ಕೆತ್ತಿದ್ದಾನೆ ಮತ್ತೆ ಒಂದಷ್ಟು ಬ್ಲ್ಯಾಂಕ್ ಬಿಟ್ಟಿದ್ದಾನೆ ಯಾಕೆಲ್ಲ ಸಾಧ್ಯ ಅದು ಮಾಡಿ ಐ ಥಿಂಕ್ ಹಿ ಡಿಸರ್ವ್ಸ್ ದಟ್ ರೈ ಹಳುಪುರದ ಪ್ರಕಾರ ಈ ಇದನ್ನು ಬೇಲೂರಿಗೆ ವೇಲಾಪುರಿ ಅಂತ ಹೆಸರು ಪುರಂದ್ರದಾಸ ಶ್ರೀ ವೇಲಾಪುರಿ ಚನ್ನಪ್ರಸನ್ನ ಅಂತೆಲ್ಲ ಹೇಳಿ ಬಳಸಿದ್ದಾರೆ ಅವರು ಅವರು ಪಿತ್ರಲು ಬಳಸಿದ್ದಾರೆ ಈ ಮಾತನ್ನು ಶ್ರೀ ವೇಲಾಪುರಿ ಚನ್ನಪ್ರಸನ್ನ ಅಂತ ಚನ್ನಪ್ರಸನ್ನ ಅಂದರೆ ಚನ್ನಕೇಶ್ವರ ವೇಲಾಪುರಿ ಅಂದರೆ ಬೇಲೂರು ಅಲ್ಲಿ ಏನು ವಿಶೇಷ ಅಂದರೆ ಭಸ್ಮಾಸುರ ಇಲ್ಲೇ ಅಂತ ಅವನು ತಪಸ್ ಮಾಡಿದ್ರು ತಪಸ್ ಮಾಡಿ ಈ ನಾನು ಯಾರ ಮೇಲೆ ಕೈಗಿಟ್ಟರು ನಮ್ಮ ಸ್ವಲ್ಪ ಬೂದಿ ಆಗ್ಬೇಕು ಭಸ್ಮ ಆಗ್ಲೇಬೇಕು ಅಂತ ಭಸ್ಮಾಶ್ರನಿಗೆ ಇಲ್ಲೇನಂತೆ ಅವನಿಗೆ ವರಪ್ರಾಪ್ತಿಯಾಗಲಿ ಅದಾದ ಮೇಲೆ ಅವನೇನು ಮಾಡಿದ ಆ ವರಪ್ರಾಪ್ತಿ ಆಗದಂತ ಅವನು ಇದನ್ನು ನಾನು ಪರೀಕ್ಷೆ ಮಾಡ್ತಿದ್ದೀನಿ ಈಶ್ವರಿನ ತಲೆ ಮೇಲೆ ಹೇಳೋದಾ ಇದು ನಾವೆಲ್ಲ ಕೇಳಿರೋತದೆ ಆಗ ಜಗದಕ್ಷಿಣಿಗೋಸ್ಕರಾಗಿ ಇವನು ಮಹಾವಿಷ್ಣು ಮೋಹಿನಿ ದೇಶದಲ್ಲಿ ಬಂದು ಅವನನ್ನು ಅಂಶ ಮಾಡ್ದ ಹೇಗೆ ಮಾಡ್ದ ಅವನಿಗೆ ನಾಟ್ಯವನ್ನು ಮಾಡ್ತಾ ನನ್ನ ಹಾಗೆ ನೀನು ನಾಟ್ಯ ಮಾಡೋಕ್ಕಾಗುತ್ತಾ ನನ್ನ ನಾಟ್ಯದಲ್ಲಿ ಸೋಬ್ಸು ಅಂತ ಹೇಳಿ ಅವನೊಂದು ಚಾಲೆಂಜಿಂಗ್ ಎಸ್ಗು ಇನ್ನೂ ನಾಟ್ಯವನ್ನು ಮಾಡ್ತಾ ಹೋದ ಹಾಗೆ ಮಾಡ್ತಾ ಮಾಡ್ತಾ ಅವನಿಗೆ ಮೈ ಸಂದರ್ಭದಲ್ಲಿ ಕಲೆಯ ಒಂದು ಮಹಿಮೆ ಅದೇ ಅವನು ಮೈಮರೆದಾಗ ಇವನ ತಲೆ ಮೇಲೆ ಕೈಯಿಟ್ಕೊಂಡು ಅವನು ಮೋಹಿ ತಲೆ ಮೇಲೆ ಕೈಯಿಟ್ಟುಕೊಂಡು ಅವನು ಅವನ ತಲೆ ಮೇಲೆ ಅವನು ಕೈಯಿಟ್ಕೊಂಡು ಅವರು ತೀರ್ಸ್ಮಾಗುತ್ತ ಅನ್ನೋದು ಕತೆ ಇದು ಕಥೆಯ ಒಂದು ಮೂಲಾಂಶ ಏನು ಅಂತಂದರೆ ನಾವು ಎಷ್ಟೇ ಬುದ್ಧವಂತ ನೋಡ್ಕೊಂಡು ಪ್ರಪಂಚಕ್ಕೆ ತೊಂದರೆ ಕೊಡಕ್ಕೆ ಹೋದ್ರು ಯಾವುದೋ ಒಂದು ಸಂದರ್ಭದಲ್ಲಿ ನಾವೇ ಹಾಳಾಗ್ತೀವಿ ಅನ್ನೋದು ಒಂದು ಕಥೆಯ ಮೂಲವಾದ ಸಾರಾಂಶ ಇದಕ್ಕೆ ಇದು ಅಷ್ಟವಾದಂಥದ್ದು ಒಂದು ಶ್ಲೋಕ ಖಜಾಮ್ಯಹಂ ಶ್ರೀ ವಸುಧಾ ಸಮೇತಂ ಅದನ್ನು ನಂದೀಶ್ ಚೌಕ್ರದಲ್ಲೇ ಹೇಳಿದ್ದಾರೆ ಭಜಾಮಿಹಂ ಶ್ರೀ ವಸುಧಾ ಶ್ರೀ ವಸುಧಾಂತಿ ಶ್ರೀ ಶ್ರೀದೇವಿ ಭೂದೇವಿ ವಸುಧಾಂತಿ ಭೂದೇವಿ ಶ್ರೀ ಭೂದೇವಿ ಜೊತೆ ನೃತ್ಯ ಕ್ರಮ ಮಹಾವಿಷ್ಣು ಭಸ್ಮಾಸ ಧ್ವಂಸಕಂ ಅವನು ಭಸ್ಮಾಸನ ಕೊಡ್ತಾಕೊಂಡಂಥವನು ದೋಷ ಆಕರ್ತಾನೆ ವಿಭ್ರದ ವಿಭ್ರದ ವಿಭ್ರದ ಮುಗಜಾಕ್ಷಣ ದೋಷ ದೋಷ ಹಾಕ್ತೀನಿ ಅಂದರೆ ಹೆಣ್ಣಿನ ಮೇಷದಲ್ಲಿ ಇರ್ತಕ್ಕಂಥ ಇದನ್ನು ತಾವು ಗಮನಿಸಿದ್ರೆ ಈ ಇದರಲ್ಲೂ ಬಂದಿದೆ ಈ ಸ್ಲೈನಲ್ಲೂ ಬಂದಿದೆ ಅದು ನೀವು ನೋಡಿದ್ರೆ ಮಹಾವಿಷ್ಣು ಚನ್ನಕೇಶ್ವರಿಗೆ ಮೂಗದಲ್ಲೊಂದು ಮೂಗು ಬರ್ತಿದೆ ಇದು ತುಂಬ ಅಪರೂಪ ಗಂಡಸ್ರೆ ಯಾರು ಮೂಗಿನತ್ತ ಹಾಕೊಳ್ಳೋಲ್ಲ ಅದೇ ಕಾಲದಲ್ಲೂ ಒಂದು ಹತ್ಕಟ್ಟು ಕಿವಿಗೆ ಹಾಕೋವರೆ ಹೊರತು ಮೂಗಿಗೆಂದು ಹಾಕ್ತಾ ಇರಲಿ ಮೂಗಿಗೆ ಹಾಕೋದು ಹೆಣ್ಣು ಮಾತ್ರ ಆದರೆ ಇಲ್ಲಿ ಮಹಾವಿಷ್ಣು ಮೋಹಿನಿ ಅಲಂಕಾರದಲ್ಲಿ ಬಂದಿದ್ದಾನೆ ಎನ್ನುವ ದೋಸಕ್ಕೋಸ್ಕರ ಯೋಷಾ ಕೃತಿಮ್ ಅನ್ನೋದನ್ನು ಬಳಸಿದ್ದಾರೆ ಇಲ್ಲಿ ಅವನು ಅವನು ಹೆಣ್ಣು ಅನ್ನೋ ದೋಸಕ್ಕೋಸ್ಕರವಾಗಿ ಅವನು ಮೂಟ್ಟನ್ನು ಇದು ವರ್ಷದಲ್ಲಿ ಮುನ್ನೂರ ಅರವತ್ನಾಲ್ಕು ದಿವಸ ಜನಕೇಶ್ವನ ಮೂಗ್ರ ಆ ಬ್ರಹ್ಮೋತ್ಸವ ದಿವಸ ಮಾತ್ರ ಒಂದೇ ಒಂದು ದಿವಸ ಆ ಮೂರತ್ತಿರಲ್ಲ ಅವತ್ತು ಮೂರುತ್ತಲ್ಲೇ ಪರಮಾತ್ಮಕ ದರ್ಶನ ಮಾಡುತ್ತೆ ಇದು ಮುನ್ನೂರ ಅರವತ್ನಾಲ್ಕು ದಿವಸವೂ ಇರುತ್ತೆ ಯೋಷಾ ಕೃತಿಮ್ ವಿಫಲ ಕುಜಾಕ್ಷನ್ ಶ್ರೀಕೇಶನ ನಿರ್ಬಂಧ ಈ ಒಂದು ಅದ್ಭುತವಾದಂಥ ನಾರಾಯಣ ಸ್ಮರಣೆಯನ್ನು ಕೂಡ ಇಲ್ಲ ಬ್ರಹ್ಮಾಂಡವತ ಬ್ರಹ್ಮಾಂಡ ಅನ್ನೋ ಒಂದು ಚಕ್ರ ಸಂಸಾರ ಚಕ್ರ ಅದನ್ನು ಕಾಪಾಡ್ಕೊಂಡಿರೋವೇ ಅವನು ಶ್ರಮ ಬ್ರಹ್ಮಾಂಡವತನ ನೇಮಿ ಅದನ್ನು ಮಾಡಿರ್ತಕ್ಕಂಥವನು ಇದೆಲ್ಲ ಹೇಳ್ತಾರೆ ಸಂಸಾರ ತಾಪ ಶ್ರಮ ಭೂಮಿ ಇಷ್ಟೆಲ್ಲ ಮಾಡಿದ್ರು ಸಂಸಾರದ ತಾಪ ಸಂಸಾರದ ಬೇಗ ಏನಿದೆ ಆ ತಾಪ ಏನಿದೆ ತಾಪಕ್ಕೆ ಇದನ್ನೆಲ್ಲವನ್ನು ಕೂಡ ಶ್ರಮ ಅದನ್ನು ಭೂಮಿ ಅವನೇ ಆ ಅಲ್ಲಿಗೆ ಬಂದಗನೇ ಅವನ ಹತ್ರ ಬಂದಾಗಲೇ ಸಂಸಾರ ತಾಪಗಳೆಲ್ಲ ಹರಿಯೋದು ಸಂಸಾರ ಶಾಪ ತಮ ಭೂಮಿ ತವ ಭೂಮಿ ಸುಪ್ರೇಮಿ ರಾಮಣೀಯತಾ ಸಾಮ್ರಾಜ್ಯಾಧಿಕ ರಮಣೀಯತೆಯ ಒಂದು ಸಾಮ್ರಾಜ್ಯದೇನೇ ಅಧಿಪತಿ ರಮಣೀಯತಾ ಸಾಮ್ರಾಜ್ಯಾಧಿಕ ಕಾಮರೂಪ ಸರ್ವಾಂತರಿಯಾನಿ ಅದೇ ರಾಮು ಪ್ರಾವಿಶ್ಯ ಎಲ್ಲವನ್ನೂ ಅವನೇ ಒಳಹೊಕ್ಕ ಅಂತೆಲ್ಲವನ್ನ ಅಲ್ಲಿ ಹೇಳಿದ್ದಾರೆ ಇದಾದ ಮೇಲೆ ಈಗ ನಾವು ಇವರನ್ನು ನೋಡೋಣ ಮದರಿಕೆಯನ್ನು ನೋಡೋಣ ಮೊದಲನೇದಾಗಿ ನಾವು ಈ ಭಾವದೇವಿ ಅನ್ನೋದನ್ನು ಇಲ್ಲಿ ಮುಖ್ಯವಾಗಿ ನಾನು ಮುಂಚೆ ನಿಮಗೆ ಎಕ್ಸ್ಪ್ಲೇಷನ್ ಕೊಟ್ಟಿರ್ತೇನೆ ಯಾಕೆಂತಂದರೆ ಅವರು ಹಾಡಿದಾಗ ಆ ಪದಗಳು ಬಂದಾಗ ನಿಮಗೆ ಕಾರ್ಲೇಷನ್ ಶುರುವಾಗುತ್ತೆ ಅಂತ ನಾನು ಮುಂಚೆ ಎಕ್ಸ್ಪ್ಲನೇಷನ್ ಕೊಟ್ಟಿರ್ತೇನೆ ಅದನ್ನು ತಾವು ಗಮನ ಗಮನಿಸುತ್ತೆ ಅವರು ಅವ್ರು ಆಡುವಾಗ ಅದನ್ನು ನೋಡಿ ಇಲ್ಲಿರ್ತಕ್ಕಂಥ ಈ ಶಿಲ್ಪವನ್ನು ಅವರು ಹೇಳಿದ್ದಾರೆ ಭಾವದೇವಿಯೇ ನೀವು ಭೂ ವೈಭೋಗಕ್ಕೆ ಬಂದೆ ಭೂಕೃಷಿ ಮಯನಿಕೆ ರಂಭೆಯವಂತೆ ಈ ವಸ್ತಿಯೂ ಕೂಡ ಭೂಮಿಯ ಮೇಲೆ ವ್ಯಾಮೋಹ ಜಾಸ್ತಿ ಅಂತ ಭೂಮಿಗೆ ಯಾವಾಗ್ಲೂ ಭೂಮಿಯೇನೇ ಅದ ಅದೇ ಅದು ಕಬ್ಬುಭೂಮಿ ಇದೆ ಅದನ್ನು ಸ್ವರ್ಗವನ್ನು ಕೂಡ ಭೋಭೂಮಿಯಂತೆಲೇ ಕರೆದಿದ್ದಾರೆ ಅಲ್ಲಿ ಕರ್ಮಕ್ಕೆ ಅವಕಾಶವಿಲ್ಲ ಅಲ್ಲಿ ಅವ್ರಿಗೆ ಹೆಸರಿಲ್ವಂತೆ ನಿದ್ರೆ ಇಲ್ಲದಂತೆ ಆಯಾಸವಿಲ್ದಂತೆ ಏನೂ ಇಲ್ಲವಂತೆ ಅದೆಲ್ಲ ಇರೋದು ನಮಗೇ ಆದ್ದರಿಂದ ಆ ವಿವಿಧತೆ ಬೇಕು ಜೀವನದಲ್ಲಿ ಅಂತಂದರೆ ಇಲ್ಲಿಗೆ ಬರಬೇಕು ಅವರು ಎಷ್ಟೋ ಅವರು ತಮ್ಮ ಪಥದಿಂದ ಜಾರದಾಗ ಎಲ್ಲರೂ ಶಾಪಗ್ರಸ್ತರಾಗಿ ಭೂಮಿಗೆ ಬಂದು ಇಲ್ಲಿ ಭಾಳ ಮುಂದೆ ಇಲ್ಲಿ ಪರು ಪರಿಪೂರ್ಣತೆಯನ್ನು ಪಡೆದು ಮತ್ತೆ ಸ್ವರ್ಗಕ್ಕೆ ಹೋಗಿದ್ದಾರೆ ದೇವತೆಗಳು ಕೂಡ ಆದ್ದರಿಂದ ನೀನು ಯಾವುದು ಅವನ ದೇವರು ದೇವರು ಅವನು ದೇವ ಚಂದ್ರಕೇಶ ಅವನನ್ನು ಬಂದ ದೇವಿಯೇ ನೀನು ಯಾರು ನೀನು ಆವ ದೇವಿಯೇ ನೀನು ಅಂತ ಕೇಳ್ತಾರೆ ಭೂವೈಭೋಗಕ್ಕೆ ಬಂದೆ ಅಲ್ಲಿ ಸ್ವರ್ಗ ವೈಭೋಗವನ್ನು ಬಿಟ್ಟು ಭೂಮಿಯ ವೈಭೋಗವನ್ನು ತರೆಯುವುದಕ್ಕೋಸ್ಕರ ನಂದಿಯ ಅಂತ ಹೇಳಿ ಅದರ ಮುಂದಿನ ಅನುಭವವಿ ತುಂಬ ಚೆನ್ನಾಗೇಳಿದ್ದಾರೆ ಜೀವ ಸಂಕುಲದ ಎಲ್ಲ ಭಾವಗಳ ಉದಯದ ತಾವು ಇದು ಕಾಣೆಯ ಅದ್ಭುತವಾದ ಬದು ಅದನ್ನೇ ನಾನು ಹೇಳ್ತೀವಿ ಅಂತಂದರೆ ಜೀವ ಸಂಕುಲದ ಎಲ್ಲ ಭಾವಗಳ ಉದಯದ ತಾಣ ಇದು ಪ್ರತಿಯೊಂದೂ ಕೂಡ ಒಂದು ಒಂದು ವಯೋಧರ್ಮ ಅವರಿಗೆ ವಯಸ್ಸೇ ಆಗೋದಂತೆ ವಯೋಧರ್ಮೇ ಇತ್ತು ನಮಗೆ ದೇವ ದೇವಾದೇವರಿಗೆ ಅದನ್ನು ಬಂದು ಹಂತ ಹಂತವಾಗಿ ಜೀವನವನ್ನು ನಡೆಸ್ಕೊಳ್ಳೋದು ಹೇಗೆ ಅಂತಂದರೆ ಅವ್ರ ಭೂಮಿಗೆ ಬಂದೇ ಇಲ್ಲೇ ಅವ್ರ ಅನುಭವವನ್ನು ಪಡೆಯಲಿ ಅಂತ ಆದ್ದರಿಂದ ಜೀವ ಸಂಕುಲದ ಜೀವಿಗಳ ಎಲ್ಲರಿಗೂ ಕೂಡ ಭಾವಗಳ ಉದಯದ ಎಲ್ಲ ಭಾವಗಳು ನಮಗೆ ಪ್ರೀತಿಯೋ ವಿಶ್ವಾಸವೋ ಮೋಹವೋ ಕ್ರೋಹವೋ ಏನೇ ಇದ್ದರೂ ಕೂಡ ಅರೋಷವೋ ಆರ್ಷ ಎಲ್ಲವನ್ನೂ ಕೂಡ ಅರೋಷ ಆಮರ್ಷ ಏನೇ ಇದ್ದರೂ ಕೂಡ ಎಲ್ಲವನ್ನು ಇಲ್ಲಿ ಆ ಭಾವಗಳಿಂದ ಅನುಭವಿಸಬೇಕು ಅದೆಲ್ಲವನ್ನೂ ಅದಕ್ಕೆ ಸಾವು ಇದು ಇದೇ ಈ ಜಾಗದಲ್ಲೇ ಎಲ್ಲವನ್ನು ಉಂಟಾಗೋ ಅದಕ್ಕೋಸ್ಕರವಾಗಿರ ಗಂಧಿಯನ್ನು ಅದನ್ನೆಲ್ಲ ಅನುಭವಿಸಬೇಕು ಅಂತ ಹೇಳ್ತಾರೆ ಬಾಹು ವಿನ್ಯಾಸವೋ ಅದನ್ನು ತುಂಬ ಅದ್ಭುತವಾಗಿ ಅದನ್ನು ಆ ಒಳಕೆ ಆಕೆ ಕೈಗಳನ್ನು ಇಟ್ಟುಕೊಂಡು ಮೃತಿಗಳನ್ನು ಬಾಹು ವಿನ್ಯಾಸವೋ ಮೋಹದ ವದನವೋ ನೇಹದ ನಯನದ ಶೋಭಾಪುರವೋ ಇದೆಲ್ಲವನ್ನು ನೀವು ತೋರಿಸ್ತಾ ಇದ್ದೀವಿ ಅದನ್ನು ಮುಂದಿತ್ತು ತುಂಬ ಅದ್ಭುತವಾಗಿ ಮಾತಾಡ್ತಾರೆ ಈಹಾ ಸಹಸ್ರ ಸಹಸ್ರಕ ದಾಹಿಸ ಲೋಕವ ಈಹಾ ಅಂತಂದರೆ ನಮಗೆ ಇರ್ತಕ್ಕಂಥ ಆಸೆಗಳು ಬೈಕೆಗಳು ಈ ಆಸೆಗಳು ಸಾವಿರಾರು ಆಸೆಗಳು ಈಹಾ ಸಹಸ್ರಕ ಸಾವಿರಾರು ಆಸೆಗಳು ಬೈಕೆಗಳು ನಮ್ಮನ್ನು ದಾಹಿಸ ಲೋಕವ ಲೋಕದ ಮೆಲ್ಲ ಇದೆ ಲೋಕದ್ದೆಲ್ಲ ಸುಟ್ಟಾಗ್ತಾ ಆ ಆಸೆಗಳು ಅಂತ ಅನ್ನತಕ್ಕಂಥದ್ದು ಆ ಒಂದು ಪರಿಸ್ಥಿತಿಯಲ್ಲಿ ಊಹೆ ನಿನ್ನ ಸಾಹಸ ತಾನೇನೆ ಅದರಿಂದ ನಿನ್ನೆ ನೀನು ಅದನ್ನೆಲ್ಲ ಅಬೌ ದಟ್ ಅಂತ ನಿಂತುಕೊಂಡು ನೀನು ನಿನ್ನ ಸಾಹಸವನ್ನು ತೋರಿಸ್ತಾ ಇದ್ದೀಯಾ ನನಗೆ ಇದೆಲ್ಲ ನನ್ನೇನು ಮಾಡೋಲ್ಲ ಅಂತ ತೋರಿಸ್ತಾ ಇದ್ದೀಯಾ ನಿಮಗೆ ಅಂತ ಕೇಳ್ತಾರೆ ನಿತ್ಯ ಸಂಸಾರ ಲೀಲಾ ಅನ್ನೋದರಿ ಸೃಷ್ಟಿಯ ವಿಚಿತ್ರದ ತತ್ವ ವಿವರಣೆ ಎತ್ತದಿಂ ಸಂತೃಪ್ತಳೆ ನೀನು ಭಾವದೇವತೆ ಈ ಸಂಸಾರ ಲೀಲೆ ಅನ್ನೋದು ಇದು ನಿರಂತರವಾದದ್ದು ನಿತ್ಯವಾದದ್ದು ಇದೊಂದು ಚಕ್ರ ಸುಕ್ತಾನೇ ಇರುತ್ತೆ ಈಗ ಒಬ್ಬರೆಲ್ಲ ಕೇಳೋಗುತ್ತೆ ಇನ್ನೊಂದು ದಿನಗಳ ಬರುತ್ತೆ ಆ ಥರ ಸುತ್ತ ಆಗ್ತಕ್ಕಂಥ ಈ ಸಂಸಾರ ಲೀಡಾಚಕ್ರಗಳಲ್ಲಿ ಸೃಷ್ಟಿ ವಿಚಿತ್ರ ಎಷ್ಟೋ ನಡೀತಾ ಅನ್ನೋದನ್ನು ನೋಡ್ಕೊಂಡು ತತ್ವಗಳ ಎತ್ತದಿನ್ ಸಂತೃಪ್ತೇ ಅಂತ ಹೇಳಿ ಅವ್ರನ್ನ ಕೇಳ್ತಾರೆ ಈ ದೈನ್ಯ ದೈನ್ಯದ ನಿರಂತರವಾದದ್ದು ಅದು ಎಂದೆಂದೂ ಹಾಗೆಯೇ ಸಾಗುವಂಥದ್ದು ಈ ಎಲ್ಲ ಸೃಷ್ಟಿ ವಿಚಿತ್ರದ ತತ್ವಗಳಿಗೆ ಒಳಪಟ್ಟು ನಡೆಯುವುದು ಸೃಷ್ಟಿ ವಿಚಿತ್ರಕ್ಕೆ ಒಳಪಟ್ಟಿರ್ತಕ್ಕಂಥದ್ದು ಆದ್ದರಿಂದ ಈ ಆಹೋ ಹೋಗಳನ್ನು ನೋಡ್ತಾ ಇರ್ಬೋದು ಎಷ್ಟೋ ವೇಳೆ ನಾವು ಕೇವಲ ಸಾಕ್ಷಿಯಾಗಿರಬೇಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ಸಿಕ್ಕು ಹೋಗುವಾಗಲ್ಲ ಆದ್ದರಿಂದ ನೀವು ಅದನ್ನು ಪ್ರತಿನಿಧಿಸಿಕೊಂಡು ಆ ಸಾಕ್ಷಿಯಾಗಿ ನಿಂತುಕೊಂಡು ನೋಡ್ಬೋ ಅನ್ನೋದನ್ನು ನಾನು ಕಲಿಸ್ತಾ ಅಂತ ಕೇಳ್ತಾರೆ ಆ ಒಂದು ಪ್ರಾರಂಭದಲ್ಲಿ ಬರ್ತಕ್ಕಂಥ ಒಂದು ಶ್ಲೋಕ ಅದರಲ್ಲಿ ತುಂಬ ಒಂದು ಒಳ್ಳೆಯ ಮಾತನ್ನು ಬಳಸಿದ್ದಾರೆ ಕುಂಭಪ್ನವರು ದೇವ ಮಾನವರು ಪರಸ್ಪರ ಸಖ್ಯ ಸೇತುವಿದಾಹಿನಿ ಅಂತ ಕರೀತಿದ್ದಾರೆ ದೇವ ದೇವಮಾನವರೊಳ್ ಪರಸ್ಪರ ಸಖ್ಯ ಸೇತುವಿದಾಯಿ ಅಂದರೆ ದೇವತೆಗಳು ಮಾನವರಿಗೂ ಇರತಕ್ಕಂಥ ಒಂದು ಬ್ರಿಡ್ಜ್ ಅಥವಾ ಕಾಮನ್ ರೂಟ್ ಅಥವಾ ಇದರಿರ್ತಕ್ಕಂಥ ಒಂದು ಸಖ್ಯ ಸೇತು ನಮ್ಮ ಯಾವುದು ಸೌಂದರ್ಯ ಆ ಸೌಂದರ್ಯವನ್ನು ನೀನು ತೋರಿಸಿ ದೈವತ್ವಕ್ಕೂ ಮಾನವತ್ವಕ್ಕೂ ಒಂದು ಸೇತುವೆ ಎಲ್ಲ ಕಟ್ತಾ ಇದೆಯಾ ಹೇಳ್ತಾರೆ ಸ್ತ್ರೀ ವಿಲಾಸದ ಸೀಮೆ ನೀನು ಸ್ತ್ರೀ ವಿಲಾಸದ ಸೀಮೆ ಯು ಆರ್ ದಿ ಅಲ್ಟಿಮೇಟ್ ರಿವನೈನ್ ಡ್ಯೂಟಿ ಅಂತ ಹೇಳಿ ಅದನ್ನು ಹೇಳ್ತಾ ಇದೆ ವಿಲಾಸದ ಸೀಮೆ ಈ ನೆಲೆ ಕೇಶವೇಶ್ವರ ಭೋಜಿ ಕೇಶವರನ್ನೇ ಬೋಮಿಸ್ತಾಳು ಅಂತ ಹೇಳ್ತಾರೆ ಲ್ಲಿ ನಾವು ಸಾಧಾರಣವಾಗಿ ಶ್ರವ್ಯಾವ್ಯಕಾವ್ಯಗಳು ಆಮೇಲೆ ಕೃಷಿಕಾವ್ಯಗಳು ನಾಟಕಾದಿಗಳು ಡ್ಯಾನ್ಸು ಇತ್ಯಾದಿ ಸಂಗೀತಾದಿಗಳು ಶ್ರವ್ಯಕಾವ್ಯ ಹೀಗೆ ಒಂದು ಭಾಗ ವಿಭಾಗ ಈ ಸ್ಟಾಟಿಂಗ್ ಪಾರ್ಕ್ ಅಂತ ನಾವೇನು ಕರಿತೀವಿ ಅದರಲ್ಲಿ ಸ್ಥಾಯಿ ಭಾವದಲ್ಲಿರ್ತಕ್ಕಂಥದ್ರಲ್ಲಿ ಕ್ರಾಪ್ಸ್ ಅಂದರೆ ಈ ಕಲಾಕೃತನ ಮಾಡೋದಂದ್ರೆ ಇವಾಗ ಒಂದು ರೇಷ್ಮೆ ಸೀರೆ ನೆಹದಿರ್ಬೋದು ಅಥವಾ ಒಂದು ಸಿಲುಗ್ರಿ ಬರ್ಕತೆ ಅಂತರಿತೀವಿ ಬಂಗಾರ ಚಿನ್ನ ಇದರಲ್ಲಿ ಕೆತ್ತನೆ ಕಿಲ್ಸ್ಗಳನ್ನು ಮಾಡೋದಿರ್ಬೋದು ವಿಗ್ರಹಗಳನ್ನು ತಗೋದು ಇಂಥದ್ದೆಲ್ಲವೂ ಕೂಡ ಅದು ಸ್ಥಾಯಿ ಭಾವಕ್ಕೆ ಸೇರಿತು ಅದು ಕ್ರಾಫ್ಟಲ್ಲಿ ಬರುತ್ತೆ ಇನ್ನೊಂದು ಫೈನ್ ಆ ಫೈನ್ ಯಾವುದು ಅಂದರೆ ಚಿತ್ರಕಲೆ ಹಾಗೂ ಶಿಲ್ಪಕಲೆ ಈ ಎರಡನ್ನೂ ಕೂಡ ನಾವು ಅದನ್ನು ಸ್ಟ್ಯಾಟಿಫ್ ಆರ್ಟ್ಸಲ್ಲಿ ಫೈನ್ ಆರ್ಟ್ಸ್ ಮಾಡೋದು ತೊಗೊಂಡ್ತೇವೆ ಈ ಒಂದು ಶಿಲ್ಪಕಲೆ ಅದರ ಭಾಗ ಇದು ಇದು ಇದರಲ್ಲಿ ಏನು ಹಾಡ್ತಾರೆ ಈ ಶಿಲ್ಪಕಲೆಯಲ್ಲಿ ಅವಳು ಹೇಳ್ತಾರೆ ಈ ಮದುವೆ ವಿಗ್ರಹದಲ್ಲಿ ಅವಳು ಏನು ಮಾಡ್ತಾ ಇದ್ದಾಳೆ ಮೌನದ ಗಾಯನ ಕಣದ ನಟನ ಜಾನದ ಕಿವಿ ಕಣ್ ಕಣ್ಗಳಿಗೆ ಅಮೃತ ಆಸ್ವಾಧನ ಅನ್ನೋ ಬದಲೇ ಹೇಳ್ತಾರೆ ತುಂಬ ಏಕೆಂದರೆ ಇಲ್ಲಿ ಈ ಆನಂದವನ್ನು ಪಡೀಬೇಕಾದ್ರೆ ಅದನ್ನು ನೋಡಿಬಿಟ್ಟು ಆಹಾ ಇವನು ಗೀಣೆ ಮುಗಿಸ್ತಾ ಇದ್ದಾಳೆಂದು ನಮ್ಮ ಮನಸ್ಸಿಗೆ ಬರಬೇಕು ಆಗ ಅವಳು ಋಣವಾದ ನಾವು ಕಿಗಿಟ್ಟು ಬೇಡ ಅದನ್ನೇ ಅವ್ರು ಹೇಳಿದ್ದಾರೆ ಮೌನದ ಗಾಯನ ಅವಳು ಮಾಡ್ತಾ ಇದ್ದಾಳೆ ಅದು ಮೌನವಾಗಿದ್ದಾನೆ ಈ ಶಿಲಾಪಾಯಿಗಳು ಅದೇ ರೀತಿಯಾಗಿ ಕಾಣದ ನರ್ತನ ಅವಳು ನರ್ತನೂ ಮಾಡ್ತಾ ಇದ್ದಾಳೆ ಅದು ನಮಗೆ ಕಾಣಿಸ್ತಾ ಇಲ್ಲ ಇದು ಯಾವಾಗ ಕಾಣುತ್ತೆ ನಮಗೆ ಅಂದರೆ ಧ್ಯಾನದ ಕಿವಿಗಳಿಗೆ ಅಮೃತ ಆಸ್ವಾದನೆ ಜಾನದ ಕಿವಿಗಳ ಅಲ್ಲಿ ಇದರಲ್ಲಿ ನಮ್ಮ ವಿಶ್ವರೋಗ ಸಲಹೆ ಭಗವಂತ ಏನು ಹೇಳ್ತಾನೆ ದಿವ್ಯ ದಾಬೇ ಅಂತ ನಿನಗೆ ಈ ಕಣ್ಣನ್ನವೆಲ್ಲ ನೋಡೋಕ್ಕಾಗಲ್ಲ ಕಣೆಯ ಬೇರೆ ಕಣ್ಣೇ ಬೇಕು ನಿನಗೆ ಅದನ್ನು ನಾನು ಕೊಡ್ತೀನಿ ನಿನಗೆ ಅಂತ ಹೇಳೋ ಪ್ರಮಾಣ ಆ ಮಾತು ಇಲ್ಲಿ ಅಂದರೆ ನಾವೇನು ಹೇಳ್ತೀವಿ ಇಂಗ್ಲೀಷಲ್ಲಿ ನಾವು ಎರಡು ಪದಗಳನ್ನು ಬಳಸ್ತೇವೆ ಹಿಯರಿಂಗ್ ಅನ್ನೋದು ಒಂದು ಲಿಸನಿಂಗ್ ಅಂತ ಒಂದು ಎರಡಕ್ಕೂ ತುಂಬ ವ್ಯತ್ಯಾಸ ಇದೆ ಹಿಯರಿಂಗೇ ಬೇರೆ ಲಿಸನಿಂಗೇ ಬೇರೆ ನಾವಿಲ್ಲಿ ಮಾಡಬೇಕಾದ್ರೂ ಲಿಸನಿಂಗು ಹಿಯರಿಂಗ್ ಏನು ಅವಕಾಶ ಇದೆ ಲಿಸನಿಂಗ್ ಅಂದರೆ ನಮ್ಮ ಮನಸ್ಸನ್ನು ಕೂಡ ಮಾಡಬೇಕು ಆವಾಗ ಬರ್ತಕ್ಕಂಥದ್ದು ಲಿಸನಿಂಗು ಅದನ್ನು ಆಸ್ವಾದಿಸಬೇಕಾದ್ರೆ ಕಾಣದ ಮೌನದ ಗಾಯನ ಆವಾಗ ಅರ್ಥವಾಗುತ್ತೆ ಕಾಣದ ನಂತನ ಅದು ನಮ್ಮ ಆ ಕಣ್ಣಿಗೆ ಕಾಣುತ್ತೆ ಅಂತವೃಷ್ಟಿ ಕಾಣುತ್ತೆ ಅಂತಃಚಕ್ಷಿಸು ಅಂತ್ಯಸ್ರೋತವೆ ಎಂದು ಕೇಳ್ತಕ್ಕಂಥ ಅವರು ಆರು ಅಂದರೆ ಈ ಒಂದು ಶಿಲಾಬಾಧಿಕೆಯನ್ನು ನೋಡುವಾಗ ಈ ಒಂದು ಸೌಂದರ್ಯವನ್ನು ಅನುಭವಿಸೋದಕ್ಕೆ ನಾವು ನಾವು ಸಾಕಷ್ಟು ತಯಾರಿ ನಡೆಸಿಕೊಂಡು ನಾವು ಒಂದು ಸಿದ್ಧತೆಯನ್ನು ಮಾಡಿಕೊಂಡು ಗುಂಡಪ್ಪನವರು ಎಷ್ಟೋ ದಿವಸ ಅದನ್ನ ಗುಂಡಿಮೇಲಲ್ಲೆಲ್ಲ ನೋಡಿ ರಾತ್ರಿ ಗೊತ್ತಲ್ಲ ಅಲ್ಲಿ ಇದ್ದು ಆ ವಿಗ್ರಹಗಳನ್ನ ನೋಡಿ ಸ್ಟಡಿ ಮಾಡಿ ಮಾಡಿದ್ರಂತೆ ಭಾನು ನಾವು ಗಡಕೆನೆ ಹೋದಾಗಲೇ ನೋಡದೆ ಈ ಕಾಣದ ಗಾ ನೋನದ ಗಾಯನ ಕಾಣದ ಬರೋಲ್ಲ ಅದೇನು ಗೊತ್ತಾಗೋದೇ ಇಲ್ಲ ಅದು ಕಾಣ್ದೆ ಹೋಗುತ್ತೆ ಕೇಳ್ದೆ ಹೋಗ ಅದನ್ನು ಆಸ್ವಾದಿಸಬೇಕಾದ್ರೆ ಒಂದು ಮನಃ ಪರಿವಾರ ಇರಬೇಕು ಅದಕ್ಕೆ ಒಂದು ಪೂರ್ವ ಸಿದ್ಧತೆ ಬೇಕು ಆ ಪೂರ್ವ ಸಿದ್ಧತೆಯೇ ಈ ಅಂತ ಕೂಗಿದ್ರೆ ಒಂದು ಅಂತಪ್ರಭಾವ ದೇವರ ಒಂದು ಆ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಂಡು ಓದಬೇಕು ಆವಾಗ ನಮಗೆ ಅರ್ಥವಾಗಿರ್ತದೆ ಆವಾಗ ಅದು ಅಲ್ಲಿಗೆ ಕೇಳುತ್ತೆ ಇದು ಈ ಅಮೃತ ಸ್ವಾಮಿ ಅವಾಗ ಅಮೃತಾಸ್ವಾದನೆ ಅಲ್ಲಿ ನಿಜವಾದ ಅಮೃತ ನಮಗೆ ಆಸ್ವಾದಿಸೋದಿಕ್ಕೆ ಆವಾಗ ಸಿಗಲಿಕ್ಕೆ ಯಾಕೆ ನಮ್ಮ ಮನಸ್ಸು ಅದಕ್ಕೆ ಸ್ಪಂದಿಸಿದಾಗ ಅಲ್ಲಿ ಹೇಳಿದ್ರಲ್ಲ ಅವರು ಕಣ್ಗಳಿಂದ ಒಪ್ಪು ಅಂತ ಇದು ಆ ಭಾವ ಯುವ ಯುಗದಿಂದಲೇ ಜಗಕ್ಕೆ ನಿನ್ನ ಒಲವಿನ ಸೊಗವ ನೀನು ಸೂಸುತೆ ನಗುತ ನಿಂದಿಗೆಯೇ ಯುವ ಯುಗಗಳಿಂದ ನಿಂತೇ ಇದ್ದೀಯಲ್ಲಮ್ಮ ನೀನು ಹೀಗೆ ನಿಂತ್ಕೊಂಡಿದೆಯಾ ಅದು ಏನು ಮಾಡ್ತಾ ಇದೆಯಾ ಜಗಕ್ಕೆ ನಿನ್ನ ಒಲವಿನ ಸೊಗವ ಆ ನಿನ್ನ ಒಲವು ಸೊಗಸು ಎರಡನ್ನೂ ತೋರಿಸ್ತಾ ಇದೆಯಾ ನಿನ್ನ ಒಂದು ಅಫೆಕ್ಷನ್ ದಿ ವರ್ಲ್ಡ್ ಅಫೆಕ್ಷನ್ ದಿಸ್ ಆ ಒಂದು ಒಲವನ್ನು ತೋರಿಸ್ತಾ ಇದೆಯಾ ಆ ಸೊಗವನ್ನು ತೋರಿಸ್ತಾ ಇದೆಯಾ ಎರಡನ್ನು ತೋರಿಸ್ಕೊಂಡು ಸೂಸುತ್ತೆ ನಗುತ್ತ ನಿಂದಿಗೆಯೇ ನಡಿತಾ ನಿಂತಿದೆಯೋ ಮುಗುದನಾಗಿ ನೋಳ್ಬನಿ ಸೊಗಸಿನ ಕೇಶವಂ ಮುಗಿಯಲಿ ಈ ಸರಸವ ಬಗೆದವರ್ಯಾರೆ ತುಂಬ ಚೆನ್ನಾಗಿದೆ ಮುಗಿಯದ ಈ ಸರಸವ ಬಗೆದವರು ಯಾರೇ ನೀನು ಹಾಡ್ತಾನೇ ಇದೆಯಾ ಕುಣಿತಾನೇ ಇದೆಯಾ ಅವನು ಮುಗ್ಧನಾಗಿ ಎಲ್ಲವನ್ನೂ ಮರೆತು ಚನ್ನಗೇಶವ ನೋಡ್ತಾನೇ ಇದ್ದಾನೆ ಒಂಚ ಅಂದರೆ ನಿಮ್ಮಿಬ್ಬರು ಸರಸ ನಡೀತಾ ಇದೆ ಆದರೆ ಇದನ್ನು ನಾನೇ ಅರ್ಥ ಮಾಡ್ಕೊತಾ ಇಲ್ಲ ಹಾಗಾಗಿ ಬಗೆದವರು ಯಾರೇ ಹೇಗೆ ಅರ್ಥ ಮಾಡ್ಕೊತಾರೆ ಅದಕ್ಕೆ ಸರಿಯಾದ ಒಂದು ಸಿದ್ಧತೆಯನ್ನು ಮಾಡಿಕೊಂಡು ಸರಿಯಾಗಿ ಆ ಹೃದಯವನ್ನು ಅದಕ್ಕೆ ತೀರಿಸದೆ ಇದ್ದರೆ ಈ ಸೌಂದರ್ಯವನ್ನು ಈ ಗಾಯನವನ್ನು ಈ ಪತ್ರವನ್ನು ನಾವು ಅನುಭವಿಸೋದಕ್ಕೆ ಸಾಧ್ಯವಿಲ್ಲ ಅದು ಅನುಭವಿಸಿಬಿಟ್ರೆ ಆವಾಗ ಅದು ಅಮೃತಾಸ್ವಾಮಿ ಅನ್ನೋ ಮಾತನ್ನ ಕೇಳ್ತಾರೆ I don't know. ದೂರನದೇನು ತಂದೆಹಳೆ ಕೀರವಾಣಿ ಕಾಮಗೆ ಕೀರವಾಣಿ ಅಂತಂದರೆ ಮಾತನಾಡ್ತಕ್ಕಂಥ ಕೀರವಾಣಿ ನೀನು ನಿಮಗೇನು ದೂರು ಬಂದಿದ್ದೆ ನೀವೇನಾದರೂ ದೂರನೇನು ತಂದೆಗಳೇ ಏನಾದರೂ ಕಂಪ್ಲೇಂಟೋ ಅಲಿಗೇಷನ್ ಆದರೆ ಏನಾದರೂ ಬಂದಿದ್ದೆ ನಿಮಗೆ ಅಂತ ಕೇಳ್ತಾ ಇದ್ದಾರೆ ಮಾಲನೇನ್ ರಾಯಸವೇನು ಅಂದರೆ ಇದು ಪ್ರಧಾನವಾಗಿ ಅವರು ಪ್ರತೀಕ್ಷೆಯಲ್ಲಿದ್ದಾರೆ ಈ ಪ್ರತೀಕ್ಷೆ ಅನ್ನೋದು ಶೃಂಗಾರ ಭಾವಕ್ಕೆ ನಾಯಕ ನಾಯಕಿ ಭಾವ ತುಂಬ ಪ್ರಧಾನವಾಗಿದೆ ಯಾವುದೇ ಶೃಂಗಾರ ಭಾವಕ್ಕೆ ಬಂದರೂ ಪ್ರತೀಕ್ಷೆ ಈ ಕಡೆ ಇರ್ಬೋದು ಆ ಪ್ರತೀಕ್ಷೆ ನಾಯಕಿಗೂ ನಿಮ್ಮ ಪ್ರತೀಕ್ಷೆ ನಮ್ಮ ಜೀವನವೆಲ್ಲ ಒಂದು ಪ್ರತೀಕ್ಷೆ ಅದನ್ನೇ ನಾವು ಹೋಪ್ ಅಂತ ಕರೆಯೋದಷ್ಟೇ ಇಂಗ್ಲೀಷಲ್ಲಿ ಪ್ರತೀಕ್ಷೆ ಏನೋ ಆಗುತ್ತೆ ಹಾಗೇ ಆಗುತ್ತೆ ನಾವು ಯಾರಾದರೂ ಪ್ರತೀಕ್ಷೆ ಇಲ್ಲದೆ ಯಾವತ್ತಾದರೂ ಒಂದು ದಿವಸ ಕಳೆದಿರ್ತೀವ ಹೃದಯ ಮುಂದ್ಕೊಂಡು ಹೇಳೋದು ಗೊತ್ತಾಗುತ್ತೆ ಅದು ಯಾರೂ ಕಳೆಯೋಕ್ಕೆ ಇಲ್ಲ ಆ ಪ್ರತೀಕ್ಷೆ ಭಕ್ತ ಭಗವಂತನ ನಡುವೆಯೂ ಪ್ರತೀಕ್ಷೆಯೇ ಹಾಗೆ ಪರಮಾತ್ಮನೇನು ಕೊಡ್ತೇವೆ ಶಾಸ್ತಾನೋ ಇಲ್ವೋ ಬರ ಕೊಡ್ತಾನೋ ಇಲ್ವೋ ಅಂದರೆ ನಾವು ಬಿಡಿ ನಮ್ಮ ನಮ್ಮನ್ನು ಅನ್ನೋ ಹಾಗೆ ಬಿಸಿವಾದ ಭಕ್ತನಿಗೆ ಅವ್ನು ಬರಬೇಕಾದೆ ಅವನು ಮುಖ್ಯ ಅದನ್ನು ಅವ್ನು ಬರ್ತಾನೋ ಇಲ್ವೋ ಅಂತ ಹಾಗೆ ನೈಕಿ ಭಾವದಲ್ಲೂ ಕೂಡ ಅವನು ಬರ್ತಾನೋ ಬರೋದಿಲ್ಲವೋ ಅನ್ನೋ ಒಂದು ಆತಂಕ ಆ ಆತಂಕ ಪ್ರತೀಕ್ಷೆ ಇದರಲ್ಲೇ ಜೀವನವಂತ ಕಲಿತಂಥದ್ದು ಅದಕ್ಕೆ ಇವರು ಹೇಳ್ತಾರೆ ಬರನು ಬರುವನೆಂದು ನೆನದು ಪರಿಮಳಗಳ ತನಿಗಿರೋದು ಮೈಗೆಲ್ಲೂ ಸೆಂಟು ಹೋಗಿ ನೆಟ್ಟು ಹೋಗಿ ಗಂಡ ಹಚ್ಕೊಂಡು ಅರದಿ ಈಳೆಯವನು ಪಡೆದು ಬಿಡಿದು ಕೈಯಲ್ಲಿ ವೀಳೆದೆಲೆಯದು ಎಲ್ಲನೂ ತಾಂಬೂಲಾದಿಟ್ಟಿತ್ತು ಸಿದ್ಧ ಮಾಡಿಕೊಂಡು ನಿಂದಿ ಹೇಳಿದೇನೆ ಅವನೊಳ್ ಒಲಿದೆಯು ಚನ್ನಕೇಶನನ್ನು ಒಲಿದು ಅವನು ಬರ್ತಾನೆ ಅಂತೇಳಿ ಅದಕ್ಕೋಸ್ಕರ ಕಾಯ್ಕೊಂಡು ನಿಂತಿದ್ದೀಯ ನೀನು ಹೇಳ್ತಾರೆ ಅಂದರೆ ನಾವು ಜೀವನದಲ್ಲಿ ಎಲ್ಲರೂ ಬಟ್ ಇದು ಭಾವದಲ್ಲಿ ಪ್ರಧಾನವಾದದ್ದೇ ಪ್ರತೀಕ್ಷೆ ಜೀವನದಲ್ಲಿಯೂ ಎಲ್ಲರೂ ನಡೆಸ್ಕೊಂಡು ಬರ್ತಕ್ಕಂಥದ್ದು ಇದೇ ಪ್ರತೀಕ್ಷೆ ಒಂದಲ್ಲ ಒಂದು ರೀತಿಯಲ್ಲಿ ಪ್ರತೀಕ್ಷೆಯಲ್ಲೇ ಇರ್ತೀವಿ ಆದರೆ ಆ ಬರೀ ಪ್ರತೀಕ್ಷೆ ಮಾಡಿದ್ರಷ್ಟೇ ಸಾವುದು ನಾವು ಏನು ಪ್ರತೀಕ್ಷೆ ಮಾಡ್ಕೊಂಡಿರ್ತೀವಿ ಅಂದರೆ ಹೀಗೆ ತಯಾರಾಗಬೇಕು ಮುಖ್ಯವಾಗಿ ಹೇಳ್ತಾರೆ ಅಲ್ಲಿ ಅವಳು ಎಷ್ಟು ಸಿದ್ಧತೆ ಮಾಡ್ಕೊಂಡು ನಿಂತಿದ್ದಾಳೆ ವರನು ಬರುವನೆಂದು ನೆನೆದು ಪರಿಮರಗಳ ತಣಿವಿಗೆರೆದು ಎಲ್ಲ ಮಾಡಿಕೊಂಡು ಕೈಯಲ್ಲಿ ತಾಂಬೂರ ಹಿಡ್ಕೊಂಡು ಎಲ್ಲ ಮಾಡಿ ನಿಂತ್ಕೊಂಡಿದ್ದಾಳೆ ಅಂದರೆ ನನ್ನ ಭಾಗದ ಕರ್ತವ್ಯನ ನಾನು ಮಾಡಿ ಮುಗಿಸ್ಬಿಟ್ಟು ಸಿದ್ಧವಾಗಿರಬೇಕು ಸಿದ್ಧದವರು ಎಲ್ಲ ಕಾಮೂ ಮಾಡಿಕೊಡ್ತೀನಿ ಆ ಒಂದು ತತ್ವವನ್ನು ಅಲ್ಲಿ ಅವರು ಹೇಳ್ತಾ ಇದ್ದಾರೆ ಆದರೆ ನಾವು ಅದನ್ನು ಛಲ ಹಿಡಿಯುವ ನನಗಿದೇ ಆಗಬೇಕು ಅಂತ ಹೇಳೋದಕ್ಕೆ ನಮ್ಮ ಅದಕ್ಕೆ ಅರಿವಿಲ್ಲ ಕರ್ಮಣೀಯವಾಗಿ ಕಾರ್ಯ ಆದ್ದರಿಂದ ಗುರುವನೋ ತಾಂ ಬರಲೊಲ್ಲನೋ ಇದು ರಿಸೆಂಟ್ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಗುರುವನೋ ತಾಂ ಬರಲೊಲ್ಲನೋ ಅವನು ಬರ್ತಾನೆ ಚೆನ್ನಾಗೇಶ್ವ ಅಥವಾ ಬರೋದೇ ಇಲ್ವಾ ಗೊತ್ತಿಲ್ಲ ಯಾವಾಗಲೂ ಹೀಗಾಗೋದು ಆಗುವಾಗದು ಗುರುವನೋ ತಾಂ ಬರಲೊಲ್ಲನೋ ಕನೆಯೊಸಗೆಗೆ ಕಾದಿರುವನೋ ಅಥವಾ ನೀನು ಹೊಸಗೆ ಅಂತಂದರೆ ಉತ್ಸವ ಕಲೆಯ ಹೊಸಗೆ ನಿಂದ ಆಹ್ವಾರ ಮುದ್ರಿಗೆ ಬರಬೇಕು ಜೊತೆ ನೋಡ್ಕೊಂಡು ಅವನು ಕೂತಿರ್ಬೋದು ನೀನು ಬೆಳಿಸಿದ್ದೀಯಾ ನಿನ್ನ ಭಾಗವನ್ನು ನಿನ್ನ ಮಾಡಿದ್ದಾ ಕಲೆಯ ಹೊಸಗೆಗೆ ಕಾದಿರುವನೋ ಅವನ ಕಾಯಕ ಕೂತಿರ್ಬೇಕು ನಿನ್ನಿಂದ ಇಂಟಿಮೇಷನ್ ಬಾ ಅಂತ ಹೇಳಿದ್ರೆ ಬಂದ್ಬಿಡ್ತಾನೆ ನೀನು ಕೈಯೇನೆ ಅಂದರೆ ದ್ರೌಪದಿ ಬಸ್ತಾಪದ ಪ್ರಸಂಗದಲ್ಲಿ ಒಂದು ಸೀರೆ ಬರುತ್ತದ ಹಾಗೆ ಯಾಕೆ ಕೃಷ್ಣ ಮಾಡ್ಬಿಟ್ಟೆ ನೀನು ಅಂತ ದ್ರೌಪದಿ ನಾನು ಅವನು ಹೇಳಿದಂತೆ ನೀವು ಕೇಳ್ದೇ ಇಲ್ಲ ನನ್ನನ್ನು ಕೇಳಿದಾಗ ಏನು ಮಾಡಿದೆ ಹೇ ಕೃಷ್ಣ ದ್ವಾರ್ಗಾವಾಸಿನಲ್ಲೇ ದ್ವಾರ್ಗೊರ ಆಮೇಲೆ ಹೇ ಕೃಷ್ಣವಾಸಿನಿಂದ ಹೋಗ್ಲಿಕ್ಕೆ ಹೋಗಿ ಬರಬೇಕಾಯ್ತು ಹಾಗಿದೆಯೇ ತಮಾಷೆಗೆ ಏನೇ ಹೇಳಿರಲಿ ಹಾಸಕ್ಕೆ ಏನೇ ಹೇಳಿರಲಿ ಅಂದರೆ ಆ ಒಂದು ಭಕ್ತ ಭಗವಂತನ ನಡುವಿನ ಒಂದು ಆ ಭಾವ ಭಕ್ತ ಏನು ಹೇಳಿದ್ರೆ ಹಾಗೆ ನಡ್ಕೊತೀನಿ ಅನ್ನೋ ಒಂದು ಭಾವದ ಒಂದು ಉತ್ಪ್ರೇಕ್ಷೆಯಲ್ಲಿ ಹೇಳಿರ್ಬೋದು ಬೇರೆ ವಿಷಯ ಆದರೆ ಅವನು ತಲೆ ಕಾಯ್ತಾ ಇದ್ದ ಗೊತ್ತು ಹೀಗೆ ಇಂಥ ಪರಿಸ್ಥಿತಿ ಬಂದ್ಬಿಡಿದ್ರೆ ನೋವು ನೀನು ಅಂತ ಆದರೆ ಅವಳ ತರೆಯಲ್ಲಿವಲ್ಲ ಅಂತ ಕಾಯ್ತಾಕೊಳ್ತಿದ್ದು ಒಂದು ಸತಿ ಕರ ಸಾಕುತಿ ಇದು ಹಾಂ ಕರೆಯ ಹೊಸಗಿಗೆ ಕಾದಿರುವನು ಕರೆಯ ಹೊಸಗಿಗೆ ಕಾದಿರುವನು ಆದ್ರಿಂದ ಕೊರಿತದರಿ ಶುಕಿ ಕರೆಯ ರೇಕೆ ಈ ಗಿಡಿಕೆಯಲ್ಲಿ ಯಾಕೆ ಹೇಳ್ಕೊಳಿಸ್ತಾ ಇಲ್ಲ ನೀನು ಕರಿತರಿ ತಕ್ಷಣ ಹೇಳ್ಕೊಳಿಸ್ಬಿಡೋ ತೊರೆಯ ಚನ್ನಕೇಶವನ ಸತಿ ಅದು ನೀನು ತೊರೆಗೆ ಕಳಿಸೋ ಕಳಿಸು ನಾನು ಸಿದ್ಧವಾಗಿದ್ದೀನಿ ನಾನು ಇಲ್ಲಿಗೆ ಕಾಯ್ತಾ ಇದ್ದೀನಿ ದಯವಿಟ್ಟು ಬಾರಪ್ಪ ಒಂದು ಕೇಳ್ಕರಿಸುವ ಅಂದರೆ ನಾವು ಬರೀ ಪ್ರತೀಕ್ಷೆ ಮಾಡೋದು ಬಂದೇ ಅಲ್ಲ ಅದಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಂಡು ನಮ್ಮ ಸಮರ್ಪಕ ಭಾವದಲ್ಲಿ ಇರಬೇಕು ಅದಕ್ಕಾಗಿ ಸ್ವಾರಸ ಕಾಣುತ್ತಲಿ ಯಾವುದೋ ಸ್ವಾರಸ್ಯವನ್ನು ತಿಳ್ಕೊಂಡು ಚಾರುಪ್ರಭೆ ಸಾರಿ ಮಾನಸೋಳ್ ಮನಸ್ಸಿಂದ ಅವನನ್ನು ಹೋಗಿ ತಲುಪಿದ್ದಾಳೆ ಹೇಗೆ ಚಾರುಪ್ರಭೆ ಹೀಗೆ ವಲ್ಲಭನಂ ಆತನ ಸ್ವಾಮಿಯಾದಂತಹ ಚಂದಕೇಶ್ ಮಾನಸ ರೋಳ್ ಮನಸ್ಸಿಂದ ಹೋಗಿ ತಲುಪಿದ್ದಾಳೆ ದೇಹ ಮಾತ್ರ ಇದೆ ಅಂದ್ರೆ ಆ ಪ್ರತೀಕ್ಷೆಯ ಒಂದು ತೀವ್ರತೆಯನ್ನ ಕಲ್ಪ ಭರದಲ್ಲಿ ಬೇಸರ ಪಡ ಬೇಸರ ಪಡದೆ ಆಯಾಸವ ತಾಡುತ್ತೆ ಆಸೆ ಆಯಾಸ ಆಗಿದೆ ಬೇಸರವೂ ಆದರೆ ಬೇಸರವನ್ನು ಆಯಾಸವನ್ನು ಕಾಳ ತಾಳ್ತ ಆಯಾಸ ಆಗಿರೋ ಬೀಜ ಆದರೆ ಅದನ್ನು ನೀರಿ ಅಂದರೆ ಅಲ್ಲಿರತಕ್ಕಂಥದ್ದು ಒಂದು ನಿಷ್ಠೆ ನಾವು ಕೆಂಪು ಅಂತ ಹೇಳಿದೀವಿ ಅದರಿಂದ ನೀನು ಅವನನ್ನು ಎದುರುಕೊಡೋದಕ್ಕಾಗಿ ಕೇಶವ ಬರುವ ಎಂಬ ಆಸೆಯಿಲ್ಲ ಕೇಶವ ಬಂದೇ ಬರ್ತಾನೆ ನನ್ನನ್ನು ಕೈ ಕೊಡೋಲ್ಲ ಅನ್ನೋ ಒಂದು ಬಲವಾದ ನಂಬಿಕೆಯಿಂದ ಒಂದು ನಿಷ್ಠೆಯಿಂದ ನೀನು ಕಾಯ್ತಾ ಇದೆಯಾ ಆದರೂ ಎಷ್ಟು ದಿವಸ ಅಂತ ಕಾಯ್ತಿದೆಯಾ ಅಲ್ಲಿ ಹೇಳ್ತಾರೆ ಒಂದು ಮಾತನ್ನು ಆಳುವ ನಿನ್ನ ತಾಳ್ಮೆಯು ಎನಿತು ಎಂದು ಅಳವವನವೋಲ್ ಆಳವ ಕಳೆದನೆ ಆಳುವ ದೊರೆ ಆ ಚನಕೇಶ್ವರ ನಿನ್ನ ತಾಳ್ಮೆಯು ಎನಿತು ನಿನ್ನೆಷ್ಟಿದೆ ತಾಳ್ಮೆ ಎಷ್ಟಿದೆ ಪೇಶೆಂಟ್ ನೋಡೇ ಬರೋಣ ಅಂತ ಹೇಳಿ ಅವನು ಚಾಲೆಂಜ್ ಮಾಡಿದಾಗ ಅಳೆವನ ಬೋಲ್ ಅದರ ಆಳ ಎಷ್ಟು ಅನ್ನೋದನ್ನು ಅಳೆಯೋದಕ್ಕೆ ಸಿದ್ಧನಾಗಿ ಅವನು ಇದನ್ನ ಕಾಲವನ್ನು ಹೇಳ್ತಾ ಇದ್ದಾನೆಯಾ ಹಾಗಿದ್ರು ಕೂಡ ಸೋಲ್ಯ ಬರ್ತಾ ಇದ್ದಾರೆ ಇಲ್ಲಿ ಭಗವತ್ಪಾದಕ ಮಾತು ಜ್ಞಾಪೆ ಅವರು ಇದರಲ್ಲಿ ಎನ್ನುವ ಒಂದು ಪದವನ್ನು ಬಳಸ್ತಾರೆ ತುಂಬ ಅದ್ಭುತವಾದ ಪದ ಆ ತಿನ್ನೆ ಕೊಟ್ಟಾರೆ ಸಹನಂ ಸವರುತ್ತ ಅಪ್ರತೀಕಾರ ಪೂರ್ವಕಂತ್ ಚಿಂತಾ ವಿಲಾಪಿತಂ ಸಹ ತಿತಿಕ್ಷಾ ನಿಗದ್ಯದೇ ಅಂತ ಹೇಳ್ತಾರೆ ತಿತಿಕ್ಷೆ ಎಂದು ಏನು ಅಂತಂದರೆ ಸುಮ್ಮನೆ ಕಾಯೋದಲ್ಲ ಸಹನಂ ಸರ್ವ ನಿಮಗೆ ಎಷ್ಟೇ ತೊಂದರೆ ಆದರೂ ಏನೇ ಕಷ್ಟಗಳ ಬದಲು ಅದನ್ನು ಸಹಿಸಬೇಕು ಬೈ ಅಲ್ಲ ಎಲ್ಲ ಸಹ ನಾವೆಲ್ಲೂ ಸಹಿತ ಇದ್ದೀವಿ ನಮ್ಮ ಬದ್ಕಷ್ಟೇ ಯಾರು ಯಾರು ತಗೊಂಡು ಹೋಗ್ತಾರೆ ನಾವೇ ಅನುಭವಿಸ್ಬೇಕು ನಾವು ಅನುಭವಿಸ್ತಾ ಇದ್ದೀವಿ ಅದು ಅಷ್ಟಲ್ಲ ಸರ್ವ ದುಃಖಾನಾಂ ಅಪ್ರತೀಕಾಲಪೂರ್ವಕ ನನಗೆ ಟೈಮಿಂದ ನೋಡ್ಕೋತೀನಿ ಅನ್ನೋ ಒಂದು ಪ್ರತೀಕಾರ ಬುದ್ಧಿ ಇದರ ಮೇಲೆ ನಾನು ನಿಮಗೆ ವಾಪಸ್ ಕೊಡ್ತೀನಿ ಅನ್ನೋದಿರಬಾರ್ದು ಅಪ್ರತೀಕಾಲ ಪೂರ್ವಕಂ ಅದು ಕೈಲಾಗೋದ್ರೆ ಅಪ್ರತೀಕಾಲವನ್ನು ಮಾಡ್ತೀನಿ ಅಂತ ಕೈಲಾಗೋದು ಈ ಅಜ್ವಿತು ಅಪ್ರತೀಕಾಲ ಬಂದ ಪೂರ್ವಕಂ ಕೈಲಾಗದ ಏನು ಮಾಡ್ತಾನೆ ಚಿಂತಾ ವಿಲಾಪ ಅಯ್ಯೋ ಆಯಿತು ಅಲ್ಲಿತು ಚಿಂತಾ ವಿಲಾಪ ಮಾಡ್ತಾ ಕಿಟ್ಟ ಅದು ಇರಬಾರ್ದು ಚಿಂತಾವಿಲಾಪಿತಮ್ ಚಿಂತೆಯೂ ಇರಬಾರ್ದು ವಿಲಾಪವು ಬರ್ತಾನು ದುಡ್ಕೋಬಾರ್ದು ನಾನು ನೋಡ್ಕೋತೀನಿ ನನಗೆ ಕೈ ಮೇಲಾದಾಗ ಅಂತ ಹೇಳಬಾರ್ದು ಇದನ್ನು ಈ ದೀಕ್ಷೆಯನ್ನು ಹೀಗೆ ಆರ್ ಹ್ಯಾಪ್ಸ್ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಬೇಸರ ಬಡದೆ ಆಯಾಸವನ್ನು ಆಡುತ್ತೇ ಕಳಿಸುತ್ತಾಲ ಎಂದಿದೆ ಕೇಳಿಗಳು ಮನಸ್ಸಿಲ್ಲವೇನು ಆ ಸ್ವಾಮಿಗೆ ಬೇಳೆ ಗೊತ್ತುಗಳಿಲ್ಲ ಇಲ್ಲವೇನು ಲೋಲಾಂಬಾಲೆ ನಿನ್ನೆ ಪಾದ ಕಾಳ ಶಂಕಾರವ ಹಾಲಿಪಸ ಸುಖದೊಳೆ ಗೋಲನಾದನೇನು ಆದರೆ ಹೇಳಿ ಅದನ್ನು ಹೇಳ್ತಾರೆ ಅವನು ನಿನ್ನ ಈ ನಿನ್ನನ್ನು ನೀನು ಕಾಯ್ತಾ ನೋಡಿ ದೂರದಲ್ಲಿ ನಿಂತ್ಕೊಂಡು ನೋಡ್ಬಿಟ್ಟು ಆಹಾ ಎಷ್ಟು ತಾಳ್ಮೆಯಿಂದ ಇದ್ದಾಳೆ ಎಷ್ಟು ಸಹಿಯಿಂದ ಇದ್ದಾಳೆ ಅಂತೇಳಿ ನಿನ್ನನ್ನು ಅಪ್ರಿಷಿಯೇಟ್ ಮಾಡಿಕೊಂಡು ಅವನು ಹಾಗೆ ಅಲ್ಲೇ ನಿಂತ್ಕೊಂಡು ನಿನ್ನನ್ನೇ ನೋಡ್ತಾ ಸುಮ್ಮನೆ ಇದ್ಕೊಟ್ಟ ಅನ್ನೋದು ಒಂದು ಈ ಪ್ರತೀಕ್ಷೆ ಎಷ್ಟು ಪ್ರಮುಖವಾದದ್ದು ಅಂದರೆ ನಮಗೆ ನಮಗೆ ವಯಸ್ಸಿಗೆ ಬರಲಿಲ್ಲ ಅಂದರೆ ತಕ್ಷಣ ನಿರಾಶೆ ಆಗೋದಲ್ಲ ಅದನ್ನು ಹಾಗೆ ನಾವು ಆ ಉತ್ಸಾಹವನ್ನು ಕಾಪಾಡ್ಕೊಂಡು ಹೋಗಬೇಕು ಅನ್ನೋದನ್ನು ಹೇಳ್ತೇವೆಲ್ಲ ಅದಕ್ಕೆ ಅದಕ್ಕೋಸ್ಕರವಾಗಿ ಹೇಳ್ತಾರೆ ಗಜಿಸುವಳೇನು ಕೇಶವನ್ ವಿಜಯೋತ್ಸವ ಗೀತ ನೃತ್ಯ ವಾರ್ತೆಗಳೇನು ಇವಳು ಧ್ವಜನಿ ಇವೆಂಟ್ಸ್ ಸೃಷ್ಟಿಗೆ ಧ್ವಜನಿ ಅಂದರೆ ಫ್ಲಾಗ್ಶಿಪ್ ಫ್ಲಾಗ್ಶಿಪ್ ಕ್ರಿಯೇಷನ್ ಇವತ್ತು ಫ್ಲಾಗ್ಶಿಪ್ ಕ್ರಿಯೇಷನ್ ಪಡೆದ ಎಂಟಾಯರ್ ಲೇಡೀಸ್ ಹೇಳ್ತಾರೆ ಅಂತಂದರೆ ಉಚಿತ ಅಹಂಕಾರಿ ವಲ್ಲಭಾತ್ವಿಕ ಚೇತು ಅಂತ ಹೇಳಿ ಅಂದರೆ ಉಚಿತ ಅಹಂಕಾರಿಯಾದ್ರೆ ಅಹಂಕಾರವನ್ನು ಗೆದ್ದೋಗ್ಬೇಕು ನಾನು ನನ್ನದೇ ಹೆಚ್ಚು ಅಹಂಕಾರವಿಲ್ಲ ಇವರಿಗೆ ವಲ್ಲಭನ ವಲ್ಲಭ ವಲ್ಲಭಾತ್ವಿಕ ಆ ಸ್ವಾಮಿಗೆ ಮನಸ್ಸನ್ನು ಅರ್ಪಣೆ ಮಾಡಿದ್ದಾರೆ ಆದ್ದರಿಂದ ಇವತ್ತು ಧ್ವಜನೀಯ ಇಲ್ಲಿ ಅವರು ಇರಲಿಲ್ಲ ಅದು <laughs> ಎಂದ ಅವಳಿದ್ದು ಅವಳಿಗೇನು ಶ್ವಣ ನಿಂಬಾದರೆ ಕುದಿಗಳು ಕೆಂಪಾದ ತುದಿಗಳಿವೆ ಹಾಗೇನೇ ಖಾಲಿಗೆ ಚಿಕ್ಕಡೆ ಕೂದಲು ತಪ್ಪಾಗಿದೆ ಆ ಒಂದು ವರ್ಣನೆಯಲ್ಲಿ ಆ ವರ್ಣಗಳನ್ನು ಬಳಸಿ ಆ ಒಂದು ಪಿಕ್ಚರ್ತಾರೆ ಆ ಪಿಕ್ಚರನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಇಷ್ಟು ಚೆನ್ನಾಗಿರೋ ಹುಡುಗಿ ವಿಳೇನ್ ಮಾಡ್ತಾ ಇದ್ದಾಳೆ ಅಂತಂದರೆ ನೀನು ಗಡೆ ಹಾಕೋತಾ ಈವಾಗಿ ಜಡ ಹಾಕೋದಕ್ಕೆ ಅಂದರೆ ನೀನು ಏನನ್ನ ಪ್ರತಿಜ್ಞೆ ಮಾಡಿದ್ಯಾಪದಾತ್ಮತೆಯ ಓದು ಶಪಥಲ್ವಗೈದು ನೀನು ಸಫಲವಾಯಿತೆಂದು ಕಬರಿಯ ಬೆಳೆ ಮೇಲೆ ನೀನು ಈಗಾಗಲೇ ಅದನ್ನು ಹರಕಷ್ಟು ಜಡ ಹಾಕೋದೇ ಇಲ್ಲ ಆಯ್ತಾ ನಿಮ್ಮ ಶಬ್ದ ಪ್ರತಿಜ್ಞೆ ಹಾಕಿದ್ದಾಗ ಹಾಕೋತಾ ಇದೆಯಾ ಅಂತ ಹೇಳಿ ಹೇಳ್ತಾ ಇದ್ದ ಏನೇ ಇರಲಿ ಕೃಪಣಾತ್ಮ ಲೋಕದ ತಪನೆಯನ್ನು ಅಣಗಿಸಿ ವಿಪುಲ ಹೃದಯ ಪ್ರತಿ ವಿಪುಲಗಳಿಗೆ ತಳಿವ ನೀನು ಎರವೇ ಇದು ಪ್ರಮುಖವಾದಂತಹ ಕೃಪಣಾತ್ಮ ಲೋಕದ ಈ ಪ್ರಪಂಚದ ಜಂಜಾಟಗಳು ತಪಣ ಅಂದರೆ ಜಿಪಣ ಅನ್ನೋದು ಜಿಪಣಾ ಅಂದರೆ ಜಂಜಾಟಗಳು ತೆಚ್ಚಿಕೊಳ್ಳಿ ಈ ಜಂಜಾಟಗಳಿಗೆ ಸಿಗಾ ಕೊಟ್ಟಿರ್ತಕ್ಕಂಥ ಲೋಕದ ತಪನೆಯನ್ನು ಅಣಗಿಸಿ ಆ ಬಿಸಿಯನ್ನು ಕಮ್ಮಿ ಮಾಡಿ ತಪನೆಯನ್ನು ಕಡಿಮೆ ಮಾಡಿ ವಿಪುಲ ತದ್ವನಗಳಿಗೆ ಹೃದಯ ಒಂದು ಆ ಹೃದಯ ಒಂದು ತೋಟ ಆ ತೋಟಕ್ಕೆ ನೀರಿರು ತಂಪನ್ನು ಇರು ಈ ಪೆಟ್ಟಿನ ನೋಡಿದಾಗ ನಮಗೇನೇ ತ ಕಷ್ಟ ಇರಲಿ ಏನೇ ತೊಂದರೆ ತಾತ್ಪಲ್ಯ ಇರಲಿ ಎಲ್ಲವನ್ನೂ ಮರೆತು ಆ ವಿಗ್ರಹದ ಮುಂದೆ ಆ ಸೌಂದರ್ಯವನ್ನು ಅನುಭವಿಸುವ ಅಷ್ಟು ಗೊತ್ತು ಪ್ರಪಂಚ ನಿಮಿಷ ನಮಗೆ ಯಾವುದು ಬೇರೆ ಯಾವುದು ನಮ್ಮನ್ನು ಮನಸ್ಸನ್ನು ಬಾಧಿಸೋದಿಲ್ಲ ಆ ಬಾಧೆಯಿಂದ ಹೊರಗಡೆ ಬರ್ತಾ ಇದ್ದೀರಲ್ಲ ಆ ಒಂದು ಭಾವ ಏನು ಆದ್ದರಿಂದ ನೀನು ತಪ್ಪನ್ನೆರೆದು ನೀನು ಈ ಎಲ್ಲ ತಾಪಗಳಂತೂ ಪರಿಹಾರ ಮಾಡುತ್ತೀಯ ಒಂದು ಐದು ನಿಮಿಷ ಹತ್ತು ನಿಮಿಷ ನೂರತ್ತಾರು ನಿಮಿಷ ಬೇರೆ ಇನ್ನೇನು ಗಮನ ಅಲ್ಲೇ ಹೇಗೆ ಭರಿಸುತ್ತೀರಲ್ಲ ಆ ಒಂದು ಭಾವವನ್ನು ಮಾಡಿ ಆಟ ಮಾಡ್ತಾ ಇರ್ತಾರೆ ಕಡಿಮೆ ನೀನು ನೀರೇ ಅದಕ್ಕೆ ಆ ಪರಿಸರವಿದೆ ಆ ಮನುಷ್ಯರ ಹೃದಯ ಅನ್ನತಕ್ಕಂಥ ಮನಕ್ಕೆ ಆ ಪದಕ್ಕೆ ಆ ತೋಟಕ್ಕೆ ದೀರ್ಘ ಸಂತಸ ಇದೆಯಾ ಎರಡು ನೀನು ಪುರಾಗವೇಶ ಹಳೆಯ ನೀರಸ ಜೀವಕೋಟಿಗೆ ಒಬ್ಬರೂ ಇಬ್ಬರಲ್ಲ ಅದು ಹೇಳಿದೆ ಏನೋ ಯಾವ ಜಾತಿ ಮತ ಕುಲ ಭೇದ ಯಾವುದೂ ಇಲ್ಲದೆ ಯಾವ ವಯಸ್ಸು ಲಿಂಗಾದಿಗಳ ಭೇಟವಿಲ್ಲದೆ ಯಾವುದೂ ಇಲ್ಲದೆ ಜೀವಕೋಟಿಗೆ ಒಂದು ನೋಡಿದರ್ತಕ್ಕಂಥ ಎಲ್ಲರಿಗೂ ನೀನು ತೃಪ್ತಿಯನ್ನು ಕೊಡ್ತಾ ಇದ್ದೀಯಾ ಹಳೆಯ ನೀರಸ ಜೀವಕೋಟಿ ಒಂದಲ್ಲ ಒಂದು ಆಪ್ತರಿಗೆ ಎಲ್ಲರೂ ನಾವೆಲ್ಲ ಸಿಕ್ಕೊಂಡಿರೋ ಆದ್ರಿಂದ ಈ ನೀರಸ ಜೀವಕೋಟಿಗೆ ಸರಸದೇ ರಾಜ್ಯವನ್ನು ಪಾಲಿಸಿ ಒಂದು ಸರಸವಾದ ಸಂತೋಷವಾದ ಒಂದು ಸಾಮ್ರಾಜ್ಯ ನೋಡ್ತಾ ಇರೋದು ಕೊಡ್ತೀಯಲ್ಲ ಅದು ಸಾಕು ನಾವು ನಾವೇ ನಮಗೆ ಬೇಕು ಅಂತ ಇನ್ನೂ ಜಾಸ್ತಿ ಹೊರ ನೋಡಬೇಕು ಅದ್ರಲ್ಲಿ ಒಂದಾಗಬೇಕು ಆ ಸೌಂದರ್ಯದಲ್ಲಿ ನಮಗದಿಂದ ಅಂದ್ರೆ ನಾವು ಬೇಕು ಬರ್ತೀವಿ ಅದರಿಂದ ಅಲ್ಲಿ ನೋಡುವಷ್ಟು ಹಾಕಿ ಕೊಡ್ತಾ ಸೌಭಾಗ್ಯ ಅದು ಕೊಡ್ತಾ ಇರೋದ್ರಿಂದ ನೀನು ಏನಾಗಿದೆ ಅಂತಂದ್ರೆ ಚನ್ನ ಕೇಶ ನಿನ್ನ ತುಂಬ ಹಚ್ಕೊಂಡು ತುಂಬ ಈ ಲೈಕ್ಸ್ ಯು ಯಾಕೆಂದ್ರೆ ವರದ ಕೇಶವನು ಕೇಶವನ ಒಲಿವ ಗೆಳಿಸಿದೆ ಈ ತರ ಜನಕ್ಕೆ ಶಾಂತಿ ಸಮಾಧಾನಗಳನ್ನು ಕೊಟ್ಟು ಅವರ ತಾತ್ವ್ಯಗಳನ್ನು ಹರಿಸ್ತಾ ಸಹಾಯ ಮಾಡ್ತಾ ಇರೋದ್ರಿಂದ ಚನ್ನ ಒಲಿದಿದ್ದಾನೆ ಅವನ ಒಲ ಗೆಲ್ಲಿಸಿದೀಯೇ ಅಂತ ಪೀನಾಂಗ ವಿಭ್ರವ ಭೂಲನ ಕೀಟವಿ ಕಾರಣ ನಾನು ಏನು ಹಾವ ಬಳಕೋದು ನಾನು ಬಳಕೋದು ದೇಹ ಸೌಂದರ್ಯದ ಒಂಚ ಭಾಗ ಚಂದೇಶ್ ಕಾಣಿಸ್ಕೋ ಅನಿಸುತ್ತೆ ಆದ್ರಿಂದ ನೀವು ಒಳ್ಳೇದೇ ಆಯ್ತಲ್ಲ ಇನ್ನು ಅವ್ರಿಗೋಸ್ಕರ ಕಾಲದಿಂದ ಹೋಗ್ತಾನೆ ಆದ್ದರಿಂದ ಅತಿಥ್ಯಕಷ್ಟು ಕೋಪ ಮಾಡಿಕೊಂಡಿದ್ದೀಯಾ ಮಾಣಿಯ ಮಂಗಮಾಣಿಯವರು ದೇವಿಗೆ ಕೋಪ ಅಂತ ಹೇಳಿ ಸುಂದರ ಗಾತ್ರದ ಸಿಂಧೂರಿ ಮಾಲೆಯ ಬಂಧುರ ನಿಲೆಯ ಆನಂದ ಆನಂದವನಾಗಿರುವ ಗಂಧರ್ಪ ದೌತ್ಯದ ಸಂಧಾನ ಇವರು ಕಂದರ್ಪ ದೌತ್ಯದ ಸಂಧಾನ ಏನೋ ಅವನು ಮನ್ಮಧ ನಿನ್ನ ಮೇಲೆ ದಯೆ ತೋರಿಸಿ ಕಪಿ ಮುಖಾಂತರ ನಿನ್ನ ಕಡೆಗೆ ಅವನನ್ನು ಹೇಳ ಅವನ ಗಮನವನ್ನು ಸೆಳೆಯೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾನೆ ಆದ್ರಿಂದ ಮನ್ನಿಸನೇನೇ ಆ ಚನ್ನಕೇಶವ ಜಾಣಿ ಅಂತ ಕೇಳಿ कोपने प्रेमस्मिदा ಹೇಗೆ ಬಂತಂದರೆ ಯಾರೋ ಒಬ್ಬ ಮಹರ್ಷಿ ಹತ್ರ ಈ ಗಂಧಕತೆ ಮಹರ್ಷಿ ಹಸು ವಿಶ್ವ ಎಲ್ಲ ಏನು ಇವರು ಓದಿಲ್ಲ ಯಾರೋ ಇಬ್ರು ಬೆಂಡು ಹೆಣ್ಣು ತುಂಬ ಪ್ರಣಯದಲ್ಲಿ ಇದ್ದಂಥವರು ತುಂಬ ಗೌಲಾರ್ವನ ಕಪಲ್ ಅವರು ತುಂಬ ತೊಂದರೆ ಕೊಟ್ಬಿಟ್ಟು ಅವನ ಅವರು ಕಾನ್ಸಂಟ್ರೇಷನ್ ತುಂಬ ತೊಂದರೆ ಕೊಟ್ಟಿದ್ದನ್ನು ಆ ಮಹರ್ಷಿ ಕೋಪ ಮಾಡ್ಕೊಂಡು ಈ ಚಕ್ರವಾಗುತ್ತಿ ಅಂತ ಶಾಪ ಕೊಡ್ತಂತೆ ಆ ಶಾಪದ ಇನ್ನೊಂದು ಪರವೇನು ಅಂದರೆ ಈ ಚಕ್ರವಾಗ ಕಥೆಗಳು ಅದನ್ನೆಲ್ಲ ಜೊತೆಯಲ್ಲಿರುತ್ತೆ ಸೂರ್ಯಾಸ್ತ ಆಗ ಒಂದೊಂದು ಬೇರೆ ಬೇರೆ ಆಗಿರ್ತಿತ್ತು ಅಂತ ಆ ಶಾಪ ಹೀಗಾಗಿ ರಾತ್ರಿಯಲ್ಲಿ ಈ ಚಕ್ರವಾಕಿ ವಂಶದಿಂದ ಒಂದೊಂದು ನೆಲೆಸಿಕೊಂಡು ರಾತ್ರಿ ಎಲ್ಲ ಹೊಡೆತಾ ಆಕೋ ಪೂಜೆ ಮಾಡಿಕೊಂಡು ಬರ್ತಾ ಇರುತ್ತೆ ತಿರುಗಿ ಹರಳ ಹರಳೆ ಮಳೆಗಾಗಿದ್ದು ಸೇರುತ್ತೆ ಅನ್ನೋದು ಇದೊಂದು ಕೇ ಸಮಯ ಇದು ಈ ಇದನ್ನು ಪರಿಸ್ಥಿತಿ ನೋಡಿದ್ರೆ ಸುಂದರಕಾಂಡದ ಮಾತಾಡುತ್ತೆ ಅಲ್ಲಿ ಈ ಚಕ್ರವಾಕಿ ಎಂಬುದರಲ್ಲಿ ಆ ಒಂದು ತಗೊಂಡಿದ್ದಾರೆ ಫೆಬ್ರೀ ಗುಂಡಪ್ಪನವರು ಅಲ್ಲಿ ಬರುತ್ತೆ ಹಿಮಹತ ರವಿಜೀವ ನಷ್ಟ ಶೋಭ ವ್ಯಸನ ಪರಂಪರೆಯ ಅತಿ ಈಡ್ಯಮಾನ ಇದು ಅವಳನ್ನು ಸೀತೆಯನ್ನು ನೋಡಿದಾಗ ಅನುಮಂತ ಕೊಡುವ ವರ್ಣನೆ ಅಲ್ಲಿ ಹೇಳ್ತಾನೆ ಸಹಜರಹಿತೆಯವ ಚಕ್ರವಾಗಿ ಅಂತ ಅಲ್ಲೊಬ್ಬನ ಶ್ರೀ ರಾಮಾಯಣ ಬರ್ತದೆ ಸಹಜರ ರಹಿತೆಯವ ಚಕ್ರವಾಗಿ ಜನಕಸುತ ಕೃಪಣಾಂ ದಶಾಂ ಪ್ರಪನ್ನ ಅಂತ ಹೇಳ್ತಾನೆ ಇಂಥ ತುಂಬ ಕಷ್ಟಕ್ಕೆ ಶಿಗಾಕೊಂಬಿಟ್ಟು ಚಕ್ರವಾಗಿ ಮುಖ್ಯ ಹಾಕ ಸಿಗಾಕೊಂಬಿಟ್ಟು ಅವನಲ್ಲೋ ಇವರೆಲ್ಲಾಳೆ ಅಂತ ಸುಂದರಕಾಂದಲ್ಲಿ ಬರೋ ವರ್ಣನೆ ಇದು ಹಾಗೆ ಈ ಚಕ್ರವಾಕ್ಯದ ಎಂತಿಟ್ಕೊಂಡು ಇಲ್ಲಿ ಹೇಳ್ತಾ ಇದ್ದಾರೆ ಚಕ್ರವಾಕ್ಯವಳು ನಾಮ್ ವಿಟ್ಲಭಾಕ್ತೊಡನ್ ಇವಳು ಅವಳ ಸಖ್ಯಕ್ಕೆ ಹೇಳ್ಕೊತಾ ಇದ್ದಾಳೆ ಭಕ್ತ ನಿಂತಿರುವ ಸಖಿರಿಗೆ ಹೇಳ್ತಾ ಇದ್ದಾಳೆ ನೋಡು ಇನ್ನು ಮೇಕೆ ಬಾರನೆ ಏನು ಉಪೇಕ್ಷೆ ಧೋರಣೆ ಯಾಕೆ ನನ್ನ ನಿಂತ ಉಪೇಕ್ಷೆ ಮಾಡ್ತಾ ಇದ್ದಾನೆ ಈ ಚಂದ್ರಕೇಶ್ವ ಅನ್ನ ಚಿಂತೆ ಯಾಕಂತಾನೆ ಚಂದಿಗಂ ಪ್ರಮರ್ಥನೇನು ಚಂದಿಗಾನ ನಿಮಿಷ ಚಂದಿಗರಾಯ ಅನ್ನ ನಿಮಿಷ ಮರದೇ ಹೋಗ್ತಾ ಪ್ರಮರ್ಥನೇನು ಐ ಸಿ ಲಾಸ್ಟ್ ಟ್ರ್ಯಾಕ್ ಆಫ್ ಮೀ ಅವನೇನು ಅದು ನನಗೆ ತುಂಬ ದಸರಾ ಕೇರ್ ಪರ್ಮಿ ಆ ಥರ ಆಗಿರ್ತಾನು ಅಂದರೆ ಮುಗಿಸಿ ಏನು ಎನ್ನೋದು ಎಲ್ಲ ಹೇಳ್ಕೊಂಡು ಹೋಗ್ತಾರೆ ಚಕ್ರವಾಕ್ಯು ನಾ ವಿಟ್ಲಭಾರತೆ ವಿಟ್ಲಬಾರ್ ಅಂದರೆ ದುಃಖ ತೊಂದರೆ ವಿಪ್ಲಭಾರತೆ ಚಕ್ರವಾಕ್ಷಿ ಹಾಗೆ ನಾನು ಒದ್ದಾಡ್ತಾ ಇದ್ದೀನಿ ಆದರೂ ಚಕ್ರವರ್ತಿ ಕೇಶವಂ ಸೂಪ್ರ ಸಣ್ಣ ಆಗನೇ ಆಗನ ಏಕೆ ಚಕ್ರವರ್ತಿ ಕೇಶವ ಯಾಕೆ ನೋಡ್ತಾ ಇಲ್ಲ ಅಂತೇಳಿ ಹೇಗಿತ್ತು ಕಾಳಿರ್ತದೆ ಶ್ರೀಕೃಷ್ಣ and be ಲೇ ಆ ನಾಟ್ಯಕ್ಕೆ ಅಷ್ಟು ಪ್ರಧಾನತೆ ಕೊಟ್ಟು ದೇವಸ್ಥಾನವನ್ನು ಕಟ್ಟಿಬರ್ಬಹುದು ಅನ್ನೋದು ಇನ್ನೊಂದು ಪಯಸ ರಾಣಿಯಾದಂತಹ ಶಾಂತಲೆ ಅವರಿಗೆ ನಾಟ್ಯ ರಾಣಿ ಅಂತ ಬಿರುದ್ದು ನಾಟ್ಯಮಯೂರಿ ಅಂತ ಅವಳು ಪ್ರಸ್ತುತವಾಗಿ ಕಟ್ಟಿದಾರೆ ಅದೇನಲ್ಲಿ ಅಂತ ಒಟ್ಟಲ್ಲಿ ಈ ಕಥೆಯನ್ನು ಬಳಸಿಕೊಂಡು ಅವರು ಆ ನಾಟ್ಯದ ವಿವಿಧ ಭಂಗಿಗಳನ್ನು ಅಲ್ಲಿ ಕೊಂಡು ಬಿದ್ದಾರೆ ಆದ್ದರಿಂದ ಅಲ್ಲಿ ಅವ್ರು ಹೇಳ್ತಾರೆ ಹೇಗೆ ಈಶ್ವರನೇ ಮೋಹಿತನಾಗಿರುತ್ತೆ ಅಂತೇಳಿ ಯಾರು ಬೇರೆ ಯಾರಾದ್ರೂ ಪರವಾಗಿಲ್ಲ ಪೀಷದ ವಿತರಣೆಯವರು ಹಿರಿಯಾರದ ಧನುಚಕಳಕ್ಕೆ ಮೈಯ ಬರೆಸಿ ಸುರರ ಕಾಯಿದ ದೈವತ್ರ ದೈ ದೈವ್ಯದ ಅಮರತನವೂ ಇದೇನೆ ಆ ದೇವ ದೇವಾಸುರನೆಲ್ಲ ಮರಳುಗೊಳಿಸಿದಂತಹ ಈ ಒಂದು ಕೂಪು ವಿಶೇಷ ಎಂಬುದು ಅಂತ ಹೇಳ್ತಾರೆ ಅದರಲ್ಲಿ ಮೂಲೋಕದ ಮಾಯಾವ್ಥಿಗಳು ಓಲಾಡಿಸಿ ಬೆಳಗ್ಗೆ ನಿಂದೇ ಶೂಲೆಯನ್ನು ಧೃತಿಗೆಡಿಸಿದ ಎಲ್ಲೆಲೇ ಇದೇನು ಉಗೇರಿಹುದೇ ಶೂಲಿಯ ಅಂದರೆ ಅವನು ಕಾಳಿದಾಸ ಹೇಳ್ತಾನೆ ಕುಮಾರ ಸಂಭವದಲ್ಲಿ ವಿಕಾರ ಹೇಳು ಹೊಸದ ವಿಕ್ರೆಯಂತೆ ಯೇಶಾಮ ನಿಂಶ ದೇವಧೀರಹ ಅಂದ ಅವಳು ಎಷ್ಟು ಸುಂದರ್ಯಾಗಲ್ಲ ಬರಲಿ ನಾನೇನು ಸೋಲೋಲ್ಲ ಅಂತ ಮುಂಚೆ ಆದರೆ ಬನ್ವಸರನ್ನು ಸುಟ್ಟವನು ಕಾಮದಹನವನ್ನು ಮಾಡಿದವನು ಇಷ್ಟಾದರೂ ಕೂಡ ಕೊನೆಗೆ ಮೋಹಿನಿಯ ಪಾಶಕ್ಕೆ ಸಿಕ್ಕಾಕು ಪುರಾಣದ ಕಥೆ ಅದನ್ನು ಹೇಳಿ ನಂಥ ಅದೇನೋ ಅವನು ಎಂಥದ್ದವನು ಮನಸ್ಸು ಎಷ್ಟು ದೃಢವಾದದ್ದು ಸಂಕಲ್ಪ ಎಷ್ಟು ನಿಶ್ಚಲವಾದದ್ದು ಅಂದರೆ ಹಾಲಾಹಲವು ಇಂಟಿದವನ ಹಾಲಾಹಲ ವಿಷ ಬಂದಾಗ ಪ್ರಪಂಚವನ್ನು ಕಾಯಬೇಕು ಅನ್ನೋ ಒಂದೇ ಒಂದು ದೃಢ ದೃಢವ್ ಮನಸ್ಸಿನಿಂದ ವಿಷ ಕೊಡಿಯೋಕ್ಕೆ ಸಿದ್ಧ ಅಷ್ಟು ದೃಢವಾದ ಮನಸ್ಸಿದ್ದವನು ಯಾವುದಕ್ಕೂ ಸದ್ಯದೇ ಇರತಕ್ಕಂಥವನು ನೊಮ್ಮದನ್ನು ಸೂಕ್ತವನು ಅಂತೆಲ್ಲ ಇರತಕ್ಕಂಥ ಅವರು ಕೂಡ ಸೂರ್ಯನೂ ತೃ ತೃತಿಗೆಡಿಸಿದ ರೂಪ ಇದು ಅಂತ ಹೇಳಿ ಜಗನ್ಮೋಹನಿಯನ್ನು ಅವರು ಹೇಳ್ತಾರೆ ಯಾಕೆಂದರೆ ಅವರು ಮುಖ್ಯವಾದ ಇದು ವ್ಯಜಿನ ಋಜಿನ ಸುಕೃತ ರುಜಿನ ಸುಕೃತ ಮೂಲ ಜನನಿ ಈ ಸೌಂದರ್ಯ ಅನ್ನೋದು ಋಜಿನ ಅಂದರೆ ಪಾಪ ಸುಕೃತ ಅಂದರೆ ಪುಣ್ಯ ಪಾಪ ಪುಣ್ಯ ಎರಡಕ್ಕೂ ಕೂಡ ಮೂಲ ಜನನಿ ಈ ಸೌಂದರ್ಯವೇ ಎರಡೂ ಇಲ್ಲಿಂದಲೇ ಉದ್ಭೋಗ ಆಗೋದು ನಿಮ್ಮ ಮನಸ್ಸು ಏನು ಹುಟ್ಟಿದೆ ಯಾರು ಹೋಗುತ್ತೆ ಇರೋದು ಮೇಲೆ ಡಿಪೆಂಡ್ ಆಗಿ ಪ್ರೆಸೆಂಟ್ ಬರುತ್ತೆ ಪಾಪ ಹೋಗ್ಬಿಟ್ಟು ಹೋಗ್ಬರುತ್ತೆ ಗುರುತಿನ ಸುಕೃತ ಎಣಿ ಈ ಜಗನ್ಮೋಹಿನಿ ಈ ಸೌಂದರ್ಯ ರಾಖಿ ಐದು ನಿಮಿಷ ಕಣ್ಪಿಡಿದ eshana nispraha yamurida chaitanya vilasini ata vidai chaitanya vila Solizide Yeshu Anay. ಅಲ್ಲಿ ಏನು ಪುತ್ಥಳಿಯ ಒಡದು ಪುತ್ಥಳಿಯೇ ಒಡದು ಬಟ್ ಬೊಂಗೈಲಿಕ ಇದೆಯಾ ನೀವು ನೋಡೋದಕ್ಕೆ ಆದರೂ ಕೂಡ ನಿಮಗೆ ಬರಲಿಕ್ಕೆ ಆಗಿಲ್ಲವಾ ಯಾಕೆ ಅಂತಂದರೆ ಮತ್ತೇನಿ ಮೈಯನಿ ಮರತಿಹಿ ಏನೇ ಯಾವುದ್ರಲ್ಲಿ ಇದೆ ಅವಳಿಗೆ ಅಂತಂದರೆ ಪರಮಾತ್ಮಲ್ಲಿ ಸ್ವಭಾವ ಕೋಲಾಂಗನೆ ಅಭೀಷ್ಟ ಲಾಸನೆ ಅಂತ ಬರೋದಂದ್ರೆ ತ್ರಿಭಂಗಿ ಹಿ ಅಂತ ಹೇಳಿದೆ ಅವಳು ಆ ತ್ರಿಭಂಗಿ ಹಿ ಕಾಲಿನ ಒಂದು ಒಂದು ಸೊಟ್ಟು ಸೊಂಟದೊಂದು ಕುತ್ತಿಗೆಯ ಕೃಷ್ಣಕ್ಕೂ ತ್ರಿಭಂಗಿ ಮಧುರಾಕೃತಿ ಹೀ ಅಂತ ಬರುತ್ತೆ ಅವನು ಮೂರನ್ನು ಸ್ವಟ್ಟದಾಗಿಟ್ಕೊಂಡು ಾನೆ ಅಂತೇಳಿ ಆ ತೊಡಂಗಿ ನಿಂತು ನೀನು ನೋಡ್ತಾ ತೋರಿಸ್ತಾ ಇದ್ದೀಯ ಅಂತೇಳಿ ಆ ವಿದ್ಯಾಧರಾನಂದ ಬೈತಾ ಇದ್ದು ಮುದ್ದು ಭವನ ನಿನ್ನ ಮಡಿಗೆ ಗೀತಾ ಅಂತೇಳಿ ಅಲ್ಲಿ ಹೆಣ್ಣು ಹೆಜ್ಜೆಯ ಗಲಿಗಲಿ ಗಲಿಗು ನಿನ್ನ ಹೆಜ್ಜೆಯ ತಾಳದ ಬೈ ತಕ್ಕ ರೆಗರು ಅದು ನೀನು ಎಗರ್ತಾ ಇದೆಯಾ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಯಾರು ಎಗುಗದಲ್ಲಿ ಆಕೆ ಹಾಲು ನಿಟ್ಕೊಂಡು ಒಂದೇ ಕಾಲದಲ್ಲಿ ನಿಂತ ಇದ್ದಾರೆಗುತಾ ಇದ್ದಾರೆ ಆ ಎರ್ತಾ ಇದ್ರೂ ಕೂಡ ಹುಚ್ಚುಚ್ಚಾಗಿದಲ್ಲಾದ್ರೂ ಆ ತಾಳಕ್ಕೆ ತಪ್ಪದೆ ಆ ಪದವಿನ್ಯಾಸಕ್ಕೆ ತಪ್ಪದೆ ಆವನ್ನ ಬಿಟ್ಟುಕೊಡದೆ ಯಾರು ಮಾಡ್ತಕ್ಕಂಥದ್ದು ಆ ನಾಟಕ ಅದರ ಒಂದು ಅಭಿಷೇಷ ಹೇಳ್ತದೆ ನನಗೆ ಹೆಜ್ಜೆಯ ತಾಳದ ದೈಫಕ್ ಹೆಗರು ಕಚ್ಚಲ ನೈನದ ಕೊಬ್ಬರು ಅಂತ ಹೇಳ್ತದೆ ಒಬ್ಬರು ಅಂತಂದು ಸಾಧಾರಣವಾಗಿ ನಮ್ಮಲ್ಲಿ ಒಂದು ಅದಕ್ಕೆ ಗೊಬ್ಬರು ಅಂದ್ರೆ ಏನೋ ಒಂದು ಬೇರೆ ಅರ್ಥ ಇಟ್ಕೊಂಡಿದ್ದೀವಿ ಒಬ್ಬರು ಒಂದು ಕಾಂತಿ ಅಥವಾ ಮಿಂಚು ಅನ್ನೋದು ಒಂದು ಅರ್ಥ ಅದೇ ಸರಿಯಾದ ಅಂತ ಆ ಒಬ್ಬರು ನನಗೆ ಬಂದ್ರೆ ಅವನು ಅವನಿಗೆ ತಮ್ಮಲ್ಲಿ ಕಾನ್ಫಿಡೆನ್ಸ್ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ತನ್ನಲ್ಲಿ ಆ ಮಿಂಚು ಕಾಣುತ್ತೆ ನನಗೆ ಹೇಳ್ತಾನೆ ಇನ್ನು ಹೋಗೋದು ಈ ಬೊಗರು ಅನ್ನೋದಕ್ಕೆ ಆ ಕಾಂತಿ ಮಿಂಚು ಅದು ಕಾಂತಿ ಮಿಂಚು ಬೇರೆ ಎಲ್ಲೂ ಕಾಣಲ್ಲ ಕಾಣೋದು ಕಣ್ಣಲು ಮಾತ್ರ ಆದ್ದರಿಂದ ಕಜ್ಜಲ ಮಯವನ್ನು ಬೋಗರು ಅಂತ ಹೇಳಿದ್ದಾರೆ ಕಜ್ಜಲ ಆದರೆ ಕಾಡಿಗೆ ಇಟ್ಕೊಡೋರು ಕಾಡಿಗೆ ಇಟ್ಕೊಂಡು ಹುಟ್ಟಿಕೊಂಡ ಕಣ್ಣಿನಲ್ಲಿ ಮಿಂಚು ಅದನ್ನೆಲ್ಲವನ್ನು ಕೂಡ ಕೃತೆಯೇ ಚೆನ್ನ ಎಲ್ಲವೂ ಕೂಡ ಎಲ್ಲವನ್ನು ಅವರಿಗೆ ವೃದ್ಧವಾಗಿ ವರ್ತಿಸಿದ್ಯಾ ಅಂತೇಳಿ ಹೇಳ್ತಾರೆ ನೃತ್ಯ ಮತ್ತೆ ಅಂಥೇಳಿ ನೃತ್ಯವರು ವೃತ್ತವನ್ನು ಮತ್ತೆ ಅಂತೇಳಿ ಶುಭಿ ಲೋ ಲೋಜನೆ ತ್ರಿಭಂಗಿ ಮಧುರಾಂಗಣೆ ಸ್ವಭಾವೋ ಮಲಿಂಗಣೆ ಸ್ವಭಾವೋ kanare aasane vrttada rabasavi हुक्क वे चंद्र केशव की गन के नूत ಸಲ್ಲಿಸಿ ಈ ಕಾರ್ಯನವಾಗುತ್ತದೆ ಶ್ರೀ ವಿಷ್ಣು ಸಂಭ್ರಾಜಿ ಮಂಗಲಂ ಹಾಗೆಯೇ ನಮ್ಮ ನವರಸಗಳಿದೆಯಲ್ಲ ಆ ರಸವು ಕೂಡ ಇವರ ವಾಚಕದಲ್ಲೇ ಪ್ರಭಾಕರವರ ವಾಚಿಕದಲ್ಲಿ ಹಾಗೂ ರಮಣಿಯವರ ಗಾನದಲ್ಲಿ ಅದು ಧಾರೆ ಧಾರೆಯಾಗಿಯೇ ಹರಿದು ಬಂದಿದೆ ಯಾಕೆಂದ್ರೆ ನಮಗಿರೋದು ಬರೀ ಒಂದು ಮುಕ್ಕಾಲು ಗಂಟೆ ಅಥವಾ ಒಂದು ಗಂಟೆ ಹೊತ್ತು ಎರಡು ಗಂಟೆ ಹೊತ್ತಿನಲ್ಲಿ ನಾವು ಕೈಲಾಸದ ಕುದಿಯಲ್ಲಿ ಕುಳಿತ ಈಶ್ವರನ ಜಟೆಯ ಒಳಗಡೆ ಹೊತ್ತ ಗಂಗೆಯನ್ನು ಎಳೆ ತಂದು ಈ ಗಂಗೆಯ ಬಯಲಿನಲ್ಲಿ ಹಾರಿಸಿ ಅಲ್ಲಿ ಪೂರ್ವ ಬಂಗಾಳದ ಸಮುದ್ರ ತಂಡ ಸೇರಿಸ್ಬೇಕು ಸಮಯ ಎಷ್ಟು ಹೊಂದಬೇಕಾಗಿರುತ್ತೆ ಇದು ನಾವು ನಮ್ಮ ಕಲೋಪಾಸನೆ ಯಾಕಂದರೆ ನಾವು ಈಗ ಕಾಲ ನಿಯಮ ನಿಗದ ನಿಬದ್ಧರಾಗಿದ್ದೆ ಕಾಲದ ಸಂಕೋಲೆ ನಮ್ಮನ್ನು ನಾವೇ ಕಟ್ಕೊಂಡಿದ್ದೆವು ಅವರಾಗಲೇ ಹೇಳಿದರೆ ಆರಂಭದಲ್ಲಿಯೇ ಇಪ್ಪತ್ತೈದು ವರ್ಷದ ತಪಸ್ಸು ಗುಂಡಪ್ಪನವರದ್ದು ಜೊತೆಗೆ ಆ ಆಲೋಕನ ಆಲೋಡನ ಆಲೋಚನೆಗಳಲ್ಲಿ ಇಪ್ಪತ್ತೈದು ಮೂವತ್ತು ದಿವಸ ಕಳೀತಾ ಇದ್ವಿ ಅಂತ ನಾನಿಲ್ಲಿ ಒಂದು ಮುಕ್ಕಾಲು ಗಂಟೆಗೆ ಅದು ಎಷ್ಟೋ ಹದಿನೆಂಟು ಹನ್ನೆರಡು ಹದಿನೈದು ಅಷ್ಟೋ ಇರುತ್ತೆ ಆವಾಹನೆ ಮಾಡಿ ಪ್ರಾಣ ಪ್ರತಿಷ್ಠೆ ಮಾಡಿ ವಿಸರ್ಜನೆ ಮಾಡಿದ್ದೆ ನಾನು ಎಷ್ಟು ಅಡ್ವಾನ್ಸ್ ಆಗಿದೆ ಇಂಥ ಒಂದು ಪದಶೈಯ ಪದ್ಯ ರಚನೆ ನಮಗೆ ಇವತ್ತು ಕಣ್ಣಿಗೆ ಸಿಕ್ಕೋದಿಲ್ಲ ಈ ಥರದ ಕೇಳಲಿಕ್ಕಂತೂ ಖಂಡಿತ ಸಾಧ್ಯ ಇದೆ ನಿಮಗೆ ಕೊನೆಯ ಮೇಲೆ ಎರಡು ಪತ್ತೆ ಇತ್ತಾಗ ನೃತ್ಯದ ರಭಸವಿದೆ ಅಂತ ನಾನು ಮೊದಲೇ ಹೇಳಿದ್ದೆ ವಂಶೀಗತಿಯಲ್ಲಿ ರಚಿಸುವಂತಹ ಡಿ ವಿಜವರ ಕಾವ್ಯಕ್ಷಮತೆ ಅದು ಅಭೂತಪೂರ್ವವಾದದ್ದು ಮತ್ತು ಆ ವರ್ಣಗಳನ್ನು ತಗೊಂಡು ಹೋಗಿದ್ದು ಇದು ರಮಣಿಯವರ ಹಾಡುಗಾರಿಕೆಯಲ್ಲಿ ತುಂಬ ಚೆನ್ನಾಗಿ ಅದನ್ನು ವ್ಯಂಜಿಸಿದ್ದಾರೆ ಅದನ್ನು ಯಾರೋ ಹಾಡಿರಬಹುದು ಆದರೆ ಹಾಗೆ ಹಾಡುವಾಗಲ್ಲ ಅವಿವ್ಯಕ್ತ ಆಗಬೇಕಲ್ಲ ಸ್ವಾಮಿ ಸಂಸಾರ ತಾಪ ಶಮ ಭೂಮಿ ಸ್ವಾಮಿ ಸಂಸಾರ ತಾಪ ಶಮ ಭೂಮಿ ಈ ಸಂಸಾರ ತಾಪ ಶಮ ಅಷ್ಟು ಕೂಡ ವರ್ಣ ಅಂತ ಹೇಳ್ತಾರೆ ಪರಿಭಾಷೆ ಛಂದ ಪ್ರಯೋಗದಲ್ಲಿ ಆ ವರ್ಣವನ್ನು ಎಲ್ಲಿ ತರಬೇಕು ಯಾವ ಘಾತಕ್ಕೆ ಯಾವ ಅಕ್ಷರವನ್ನು ಜೋಡಿಸಬೇಕು ಅದು ಬಂದಾಗ ನಾದವು ಲಯವು ಹೇಗೆ ಜ್ರಂಭಿಸ್ತದೆ ಎನ್ನುವುದು ಸಾಮಾನ್ಯವಾಗಿ ಗೊತ್ತಾಗುವಂಥದ್ದಲ್ಲ ಅದು ಇವತ್ತು ಎಲ್ಲ ಆದ್ಯಂತವಾಗಿ ರಮಣಿಯವರು ಹಾಡಿದ ಪೂಪಗಳಲ್ಲಿ ಎಲ್ಲಿ ಒತ್ತು ಎಲ್ಲಿ ಎತ್ತು ಅಂತ ಹೇಳೋದು ಒತ್ತು ಎತ್ತಿ ಬಿಟ್ಟರೆ ಜೀವನ ಹೋಗಬೇಕು ಅದನ್ನು ಅದ್ಭುತವಾಗಿ ತೋರಿಸಿದ್ದಾರೆ ಶಂಕರರ ಅನುಪಸ್ಥಿತಿ ಎಸ್ ಶಂಕರವರ ಅನುಪಸ್ಥಿತಿ ನನಗಂತೂ ಗೊತ್ತಾಗಲಿದೆ ಹಾಗೂ ಅವರು ಹಾಡುವುದನ್ನು ಆಸ್ವಾದಿಸಲಿಕ್ಕೆ ನಾವು ಬದ್ಧಾಕ್ಷಿಗಳಾಗಿ ಅಂದರು ಕಣ್ಣು ಮುಚ್ಚಿಕೊಂಡು ಕೂದರೆ ಅವರೇ ಯುಗಲ ಮಾಡ್ತಾ ಇದ್ದಾರೆ ಅಂತ ಒಂದು ಶಂಕರ್ ಹಾಡಿದ್ರು ಒಂದು ರಮಣಿ ಹಾಡಿದ್ರು ಒಂದು ಶಂಕರ್ ಹಾಡಿದ್ರು ಒಂದು ರಮಣಿ ಹಾಡಿದರು ಅದು ಅನುಕರಣೆ ಅಲ್ಲ ಅದರ ಪ್ರತಿಫಲನ ಅಷ್ಟು ಬಲವತ್ತರವಾಗಿತ್ತು ರಸವತ್ತಾಗಿತ್ತು ಅಂತ ಹೇಳೋದನ್ನು ನಾನು ಹೀಗೆ ಹೇಳ್ತಾ ಇದ್ದೇನೆ ಅಷ್ಟು ಸ್ಪಷ್ಟವಾಗಿ ಹಾಡಿದ್ದಾರೆ ಅಂತ ಲಯ ಮತ್ತು ಅನಾದದ ಸ್ಪಷ್ಟತೆ ಬಿ ವಿಜಿಯವರ ಕಾವ್ಯದ ಗರ್ಭವೇ ಅದು ಆ ಕೊನೆಯ ಮಂಗಲದಲ್ಲಿಯೂ ಕೂಡ ಆ ಗತಿ ಆ ಪದಗತಿ ಅರ್ಥ ಆಗತ್ತೋ ಬಿಡುತ್ತೋ ಕೇಳುವಾಗ ಇಷ್ಟು ಖುಷಿಯಾಗತ್ತೆ ರೀ ಅರ್ಥ ಆಮೇಲೆ ಮಾಡಿಕೊಡುವ ಮೊದಲೊಂದ್ಸಲ ಆ ಅನ್ನೋ ಉದ್ಗಾರ ಬರಬೇಕಲ್ಲ ಅದನ್ನೇ ಪ್ರಭಾಕರ್ ಅವರ ವಾಚಿಕದಲ್ಲಿ ಅದಕ್ಕೆ ಬೇಕಾಗುವುದು ಮನಃ ಪರಿಪಾಕ ಅಂದರೆ ಒಂದು ಶಬ್ದ ನಾನು ಇಡೀ ಅವರ ಇಷ್ಟು ವಾಚಕದಲ್ಲಿ ಒಂದು ಶಬ್ದವನ್ನು ಪ್ರಾತಿನಿಧಿಕವಾಗಿ ತಗೊಳ್ತಿದ್ದೇನೆ ಮನಃಪರಿಪಾಕ ಬೇಕು ಈ ಸಾಹಿತ್ಯವನ್ನು ಗುಂಡಪ್ಪನವರನ್ನು ಎದೆಗೇಳಿಸಿಕೊಳ್ಳಲಿಕ್ಕೆ ಅಂತ ಆ ಮನಃಪರಿಪಾಕದ ಈ ವಿಸ್ತಾರ ವ್ಯಾಖ್ಯೆಯೇ ಇಷ್ಟು ಒಂದು ಎರಡು ಗಂಟೆ ಹೊತ್ತು ತಂದಿದ್ದಾರೆ ಮತ್ತು ಎರಡು ಶಬ್ದಗಳಲ್ಲಿ ಇಡೀ ಮದನಿಕೆಯರ ಇದನ್ನು ಹೇಳಿದ್ದು ಪ್ರತೀಕ್ಷೆ ಮತ್ತು ನಿಷ್ಠೆ ಬದುಕಿನಲ್ಲಿರುವ ಪ್ರತೀಕ್ಷೆ ಆ ಪ್ರತೀಕ್ಷೆಯನ್ನು ಮುಟ್ಟಲಿಕ್ಕೆ ಸಾಧಿಸಲಿಕ್ಕೆ ಬೇಕಾಗುವ ನಿಷ್ಠೆ ಅದು ಇಡೀ ಈ ಮದನಿಕೆಯರ ವೃತ್ತದಲ್ಲಿ ವೃತ್ತಾಂತದಲ್ಲಿರುವಂತಹದಿಂದ ತುಂಬ ಅದನ್ನು ಗಟ್ಟಿ ಇಳಿಸಿ ಹೇಳಿದ್ದಾರೆ ಹಾಗಾಗಿ ಇಂಥ ಒಂದು ಸೂಕ್ಷ್ಮಾರ್ಥಗರ್ಭಿತವಾದ ಅವರ ವ್ಯಾಖ್ಯಾನಕ್ಕೆ ಈ ಕಾಲದ ಪರಿಮಿತಿಯಲ್ಲಿ ಇಂಥ ವ್ಯಾಖ್ಯಾನ ಮಾಡಿದಂತಹ ವಿ ಆರ್ ಪ್ರಭಾಕರ್ ಅವರಿಗೆ ಮೈ ಮರೆತಾಗ ತಲೆ ಮೇಲೆ ಕೈ ಹೋಗುತ್ತೆ ಅಂತಂದು ಭಾಳ ಒಳ್ಳೆ ಮಾತಾಡ್ತಾರೆ ಅದು ಯಥಾರ್ಥದಲ್ಲಿರಬಹುದು ಮೈ ಮರೆತಾಗಲೇ ಯೋಧಿಯವರೇ ಇರ್ತಾರೆ ಮೈನಲ್ಲಿ ಎಚ್ಚರ ಇಲ್ಲ ನೀವು ಕೂತಿದ್ದಾನು ಬಿದ್ದಿದ್ದಾನೋ ನಮ್ಮ ರಂಗದಲ್ಲಿ ಅದೊಂದು ಅಂಗೀಕ ಮೈ ಮರೆತಾಗ ಅದು ಪದ್ಮಾಸ್ತಿಗಾಗಲಿ ಈ ಪದ್ಮಾಸ್ತಿಗೆ ಆಗಲಿ ಅಂಥದ್ದು ಒಂದು ಜೀವನದ ಒಂದು ತತ್ವನವರ ಸಾಹಿತ್ಯವಾದರೆ ಈಗಿದ್ದೇನೆ ತಿಕ್ಕು ಅತ್ಯಂತ ಕ್ಷುಲ್ಲಕ ಅನ್ನುವಂತಹ ಶಬ್ದದಲ್ಲಿ ಅದ್ಭುತವಾದ ಬ್ರಹ್ಮತತ್ವವನ್ನು ಹೇಳುವ ಒಂದು ಅದ್ಭುತ ಸಾಮರ್ಥ್ಯದವರು ಅಂತಹ ವ್ಯಾಖ್ಯಾನವನ್ನು ಮಾಡೋ ಜಿ ಆರ್ ಪ್ರಭಾಕರ್ ಅವರಿಗೆ ಇನ್ನೆಲ್ಲರ ಫಲವಾಗಿ ಧನ್ಯವಾದ ದಯವಿಟ್ಟು ರಂಗನಾಥವರು ಈ ಕಾರ್ಯಕ್ರಮವನ್ನು ಸ್ಮರಣೀಯ ಕಾರ್ಯಕ್ರಮವನ್ನು ಆಧರಣೀಯವಾಗಿ ಆಯೋಜಿಸಿದವರು ರಂಗನಾಥವರು ದಯವಿಟ್ಟು ಬಂದು ಕಲಾವಿದರನ್ನು ಗೌರವಿಸಬೇಕು ಅಂತ ಪ್ರಾಂತಲವಾಗಿ ಪ್ರಾರ್ಥಿಸುತ್ತಾರೆ ಿಪಡಿಸಿದ್ದಾರೆ ವಿರೋಮ ಅಂತ ಹೇಳಿದ್ರೆ ಮೊದಲು ವಾಚನ ಮಾಡಿ ಆಮೇಲೆ ವ್ಯಾಖ್ಯಾನ ಮಾಡೋದು ಪ್ರಿಂಟ್ ಮಾಡುವಾಗಲೇ ಹಾಗಿರುತ್ತೆ ವಾಚನ ವಾಚನ ವ್ಯಾಖ್ಯಾನ ಇವರು ಮೊದಲೇ ವ್ಯಾಖ್ಯಾನ ಮಾಡಿದ್ರು ರಗಡೆಯೇ ಬೇಡ ಅಂತ ಅದು ಎಷ್ಟು ಒಳ್ಳೆಯದಾಯಿತು ಅಂದರೆ ನಾವು ಮೆನೋ ಕಾರ್ಡ್ ಇಟ್ಕೊಂಡು ಬರೀ ಏನು ಹೆಸರು ನೋಡ್ತಾ ಇರೋ ಬಂದು ಅದರಲ್ಲಿ ಏನೇನಿದೆ ಅಂತ ಮೊದಲೇ ಹೇಳಿ ನೋಡಿ ನಿಮ್ಮ ಆರೋಗ್ಯಕ್ಕೆ ಯಾವುದಾಗುತ್ತೆ ಅದನ್ನು ಯೋಚನೆ ಮಾಡಿ ಅಂತ ಹೇಳಿದಾಗೆ ಇವರು ಹಾಡ್ತಿರುವಾಗ ಅದ್ರ ಜೊತೆಗೆ ನಮಗೆ ಸಹ ಪ್ರಯಾಣ ಸಾಧ್ಯವಾಯಿತು ಅಪ್ಪು ಧನ್ಯವಾದ ಹಾಗೆ ನಿಮ್ಮ ರಮಣಿಯವರು ಅಲ್ಲಿ ಹಾಡ್ತಾ ಇದ್ದು ಸಾಯಿತ್ತು ಅಂದರೆ ಒಂದು ಹೇಳ್ತೇನೆ ಗಣೇಶ್ ಒಂದು ಅವಧಾನ ಪದ್ಮ ಸುಬ್ರಹ್ಮಣ್ಯನ ಉಪಸ್ಥಿತಿ ಸುಂದರಿ ಸಂತಾನವರು ಮನೇಲಾದಾಗ ಗೆದಲಾಯ್ರು ನಿಮ್ಮೆಲ್ಲ ಇಲ್ಲಿ ಹಾಡಿದ್ದು ಕೇಳಿದ್ದೀರಿ ಕೋಪವಿದೆ ಏನೇ ಕೋಮಲ ತನ್ನೂ ಇದೆ ಚಾಪಹಸ್ತವಿದೆ ಏನಲ್ಲೇ ಅನ್ನೋದನ್ನು ಹಿಂದೋಳರಾಗಗಳು ಹಾಡ್ತಿದ್ದರು ಪದ್ಮಾಸುಬ್ರಹ್ಮಣ್ಯರು ನಲವತ್ನಾಲ್ವತ್ತೈದು ಪರ್ಸೆಂಟ್ ಕನ್ನಡ ಬರ್ಬೋದು ಆದರೆ ಅವರು ಇವು ಕೆದಲಾಯರ ಭಾವನಾಟ್ಯ ಬಹಳ ಇರುತ್ತಲ್ಲ ಇವರು ಕೃನ್ಸಿಮಲ್ ಕೂತಿದ್ದಾರೆ ಅವರು ಯಾರು ಪದ್ಮ ಸುಬ್ರಹ್ಮಣ್ಯ ಅವರ ಮೈಯಲ್ಲೆಲ್ಲ ಮದನಿಗೆ ಬಂದುಬಿಟ್ಟಿದ್ದಾರೆ ಅದನ್ನು ಆಮೇಲೆ ಹೇಳಿದರು ಇದು ಟಿ ವಿ ಜಿಯವರ ಸಾಹಿತ್ಯದಲ್ಲಿರುವ ಸತ್ವ ಅದನ್ನು ಹೊರಗಾಕುವ ಗಾನದವರ ಸತ್ವ ಅದು ರಮಣಿಯವರಾಗಿ ಪ್ರಕಾಶಿತವರಾಗಿರುತ್ತೆ ಅದಕ್ಕೋಸ್ಕರವಾಗಿ ಆಮೇಲೆ ಅವರು ವಯಲಿನ್ನಲ್ಲಿ ಇದರ ಎಲ್ಲ ಭಾವನಾಟ್ಯಗಳನ್ನು ಸಾಕಷ್ಟು ಸಮಿತ್ಯ ಮಾನಟ್ಯ ಸ್ವರ ಬೃಹ್ಮಣೆ ಅದಕ್ಕೋಸ್ಕರವಾಗಿ ಮಹಲಿನವರು ಗಣೇಶವರಿಗೆ ಧನ್ಯವಾದಗಳು ಮೃತಂಗದ ಕೊನೆಗೆ ತಿಿಲ್ಲಾನವನ್ನು ತಂದು ನೃತ್ಯದ ರಫಸ ವಿಧೆಯು ಅಂತೇಳಿ ತಿಲ್ಲಾನದ ಒಂದು ಛಾಯೆಯನ್ನು ಅದು ಮೊದಲೆಯೂ ಹೇಳಿದಾಗೆ ಇದು ಶೃಂಗಾರ ಸಂಸಾರ ಸಾರ ಸಂಗೀತ ಸಾರಿಗೆ ದೇವಿ ದೇವರದ್ದೇ ಸಾಹಿತ್ಯ ಹಾಗೆ ಶೃಂಗಾರ ಸಂಸಾರ ಸಾರಯದಲ್ಲಿ ಒಂದು ನಾಟ್ಯ ಭೂಮಿಕೆಯನ್ನು ನಮಗೆ ಚಿತ್ರಿಸಿದ ಪ್ರಬಲದಲ್ಲಿರುವ ಇಂಥ ಬಲದಲ್ಲಿರುವ ಅವರಿಗೆ ಬಲದಲ್ಲಿರುವ ಬಲದಲ್ಲಿರುವಂತಹನಾಥ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ರಂಗನಾಥ್ ಅವರಿಗೆ ಶ್ರೀಮತಿ ಮಂಗಳ ರಂಗನಾಥ್ ಅವರಿಗೆ ಗಂಗಾರ ಇದುವರೆಗಿಗಳು ಸಾಕಷ್ಟು ನಮಗೆ ರಸ ರಸಪೂರ್ಣವಾದಂತಹ ಭೋಜನವನ್ನು ಕೊಟ್ಟಿದ್ದಾರೆ ಇದು ಕೇವಲ ಅಮೂರ್ತವಾದ ಸಿಹಿ ಮುಹೂರ್ತವಾದ ಸಿಹಿ ಹೊರಗಡೆ ಇದೆ ದಯವಿಟ್ಟು ತೆಗೆದುಕೊಂಡು ಹೋಗಬೇಕಾಗಿದೆ ವಿನಂತಿ ನಮಸ್ಕಾರ